ವ್ಯಾಖ್ಯ ಮುದ್ರೆ ಬಿ ಸ್ಫಟಿಕ ರುಚಿರೆ ಕುಂಡೀರೃತೇವ ಆವಿರ್ಭೂತನೇ ರಮತಿ ಪೂರ್ಣಗುಂಡುಂದ್ರ ಬೋಧಂ ಸುತೀಪ್ರೂ ಪ್ರಣಮ ಸರ್ವೇಂದ್ರಿಯಸ್ತ ಮುಖ್ಯ ಪ್ರಾಣಸ್ಥ ವಿಷ್ಣು ಪ್ರೇರಿತಶ್ರೀಷತುಷ್ಟ್ಯರ್ಥ್ಯೆ ಕರ್ಮಾಖಿ ಕಾಂಥಗುಣೈಕಾ ನಮತ್ಯುನಾಥ ಪ್ರತಿಮ ನಾರಾಯಣ ಕಾರಣಾ ಶ್ರೀಪ್ರಾಣನಾ ೋ ಆಚಾರ್ಯ ಮಂತ್ವರ ಬದುಕಿನ ಚಿತ್ರಣ ಅವರು ಏನ್ ಹೇಳಿದ್ರು ಅವರ ಜೀವನದಲ್ಲೂ ಅವ್ರು ಹಾಗೆಯೇ ಇದ್ರು ರೂಪ ಮನ್ಯದಿವನ್ಯಂ ಆತ್ಮನಃ ಅವರ ಬರವಣಿಗೆ ಅಥವಾ ಅವರ ಮಾತುಗಳೇನಿದೆ ಅವರದ್ದೇ ಇನ್ನೊಂದು ಪ್ರತಿರೂಪ ಅಂದ್ರೆ ನಾವು ಶಾಸ್ತ್ರಾಧ್ಯಯನ ಮಾಡ್ತೇವೆ ಅಥವಾ ಆಚಾರ್ಯರ ಒಂದು ಮಾತನ್ನ ನಮ್ಮ ಬದುಕಿನಲ್ಲಿ ನಾವು ಕೇಳಿಸಿಕೊಡ್ತೇವೆ ಅದನ್ನ ಅನುಷ್ಠಾನಕ್ಕೆ ತರ್ತೇವೆ ಅಂದ್ರೆ ನಾವು ಆಚಾರ್ಯರನ್ನ ಅನನ್ಯವಾಗಿ ಉಪಾಸನೆ ಮಾಡಿದ ಫಲ ದ್ವಾದಶ ಸ್ತೋತ್ರಾದಿಗಳು ಅಪೂರ್ವವಾದ ಪ್ರಮೇಯಗಳನ್ನೂ ಸಂಗ್ರಹಿಸಿದ ಸ್ತೋತ್ರ ಕೇವಲ ಅದೊಂದು ಭಜನೆ ಮಾತ್ರ ಅಲ್ಲ ಕೆಲವೊಂದು ಸತಿ ಭಜನ ಗೀತಗಳಲ್ಲಿ ಕೇಳಿಕೆ ರಾಗ ಚೆನ್ನಾಗಿರುತ್ತೆ ಪದಗಳ ಜಾಲ ಇರುತ್ತೆ ಆದ್ರೆ ಇನ್ನೊಂದು ಸ್ತೋತ್ರ ಅವರೇ ಮಾಡಿದ್ರಲ್ಲಿ ಹಿಂದೆ ಹೇಳಿದ ಸ್ತೋತ್ರದ ವಿಷಯ ವಿರುದ್ಧವಾಗಿರುತ್ತೆ ಇಲ್ಲಿ ಅಲ್ಲಿಗೆ ಎರಡನ್ನು ಟ್ಯಾಲಿ ಮಾಡಿದ್ರೆ ಅಲ್ಲಿ ಒಂದು ದೇವತೆಯ ಪರಾಕಾಷ್ಠೆಯನ್ನು ಪ್ರಾರ್ಥನೆ ಮಾಡಿರ್ತಾರೆ ಇನ್ನೊಂದು ಕಡೆ ಇನ್ನೊಂದು ದೇವರನ್ನ ಪರಾಕಾಷ್ಠೆಯಲ್ಲಿ ಪ್ರಾರ್ಥನೆ ಮಾಡಿರ್ತಾರೆ ಕೇಳಲಿಕ್ಕೆ ಎರಡೂ ಅದ್ಭುತ ನೀವು ಎರಡನ್ನೂ ಆರಾಮಾಗಿ ಕಿವಿನ ಕಿವಿಗೆ ಆನಂದವಾಗಿ ಒಂದೇನೋ ಸ್ಟ್ರೆಸ್ ಸ್ಟ್ರೆಸ್ ಅನ್ನೋದು ಪರಿಹಾರ ಆಗುತ್ತೆ ಅಂತ ಕೂತು ಕೇಳುವುದಾಗಬಹುದು ಹೊರತು ಅದು ಅಂತರಂಗದ ಅರಿವಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರವಾಗಿ ಬಂದಾಗ ಒಂದಕ್ಕಿಂತ ಒಂದು ವಿಭಿನ್ನವಾದ ವಿಷಯವನ್ನ ಪರಿಹಾರ ಆ ಪರಿಚಯ ಮಾಡಿಕೊಡುತ್ತೆ ನಾವು ತತ್ವದ ವಿಷಯದಲ್ಲಿ ಸೋತು ಹೋಗ್ತೇವೆ ಆದ್ರೆ ಆಚಾರ್ಯರು ಸ್ತೋತ್ರ ಮಾಡಿ ಕೊಟ್ಟದ್ರಲ್ಲಿ ಎಷ್ಟು ಸ್ತೋತ್ರ ಕೊಟ್ಟಿದ್ದಾರೆ ಒಂದಕ್ಕಿಂತ ಒಂದು ಯಾವುದೇ ಪರಸ್ಪರ ವಿಷ ಅದು ಸ್ತೋತ್ರದಲ್ಲಿ ಮಾತ್ರ ಅಲ್ಲ ಹಿರಿಯವರ ಗ್ರಂಥಗಳಲ್ಲಿ ಎಲ್ಲೂ ಕೂಡ ಒಂದು ಕಡೆ ಆದಿದ್ದಕ್ಕೆ ವಿರುದ್ಧವಾಗಿ ಇನ್ನೊಂದು ಕಡೆ ಅವರು ಮಾತಾಡಿದ್ದಿಲ್ಲ ಅಂತಹ ವೈಪರೀತ್ಯವನ್ನ ವೈರುದ್ಧವನ್ನ ನೀವು ಎಲ್ಲೂ ಹುಡುಗಿ ತೆಗೆಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆಚಾರ್ಯರ ಸರ್ವತೋಮುಖ ದೃಷ್ಟಿ ಅಂತ ಅನ್ನೋದು ಅದು ಚಿಕ್ಕಂದಿನಿಂದಲೂ ಕೊನೆಯ ಒಂದೇ ರೀತಿ ಇತ್ತು ಅಂತ ಕೆಲವರೇನಂದ್ರೆ ಅಂದ್ರೆ ಅದು ಒಳ್ಳೇದಿದೆ ಬೆಳೀತಾ ಬೆಳೀತಾ ತಿದ್ದಿಕೊಳ್ಳುವುದು ಕೆಟ್ಟದಲ್ಲ ಆದ್ರೆ ಅದು ಪರಿಪೂರ್ಣತೆಯ ಲಕ್ಷಣವಾಗಿ ನಾವು ಸ್ವೀಕರಿಸುವುದಕ್ಕೆ ಕಾರಣ ಮೊದ್ಲು ಹಾಗೆ ಹೇಳ್ತಿದ್ರು ಈಗ ಅವರಿಗೆ ಜ್ಞಾನೋದಯ ಆಗಿದೆ ಮೊದ್ಲಿನ ತರ ಹೇಳ್ತಾ ಇಲ್ಲ ಸ್ವಲ್ಪ ಲಿಬರಲ್ ಆಗಿದ್ದಾರೆ ಅಂತ ನಾವು ಕೆಲವೊಂದ್ಸತಿ ಕೆಲವರ ಬಗ್ಗೆ ಮಾತಾಡುತ್ತೇವೆ ಆದ್ರೆ ಆಚಾರ್ಯರು ಎಲ್ಲ ಕಾಲದಲ್ಲೂ ಲಿಬರಲ್ ಇದೆ ಅವ್ರಿಗೆ ತತ್ವಜ್ಞಾನದ ಅಧಿಕಾರಿ ಭಗವಂತ ಬೇಕು ಅಂತ ಯಾರಿಗ ಆಸೆ ಇದೆಯೋ ಅವ್ರ ಅವ್ರಿಗೆ ಯಾವುದೇ ಬೌಂಡ್ರಿ ಇಲ್ಲ ಆಚಾರ್ಯ ಹೇಳುವ ಪ್ರಕಾರ ನಾವು ನಾವು ನಮ್ಮ ನಮ್ಮ ಚೌಕಟ್ಟಿನ ಒಳಗೆ ಇವರು ಬೇಕು ತಗೊಳ್ಳೋರು ಇವರು ತಗೊಳ್ಳದವರು ಇವ್ರಿಗೆ ಅರ್ಹತೆ ಇದೆ ಅರ್ಹತೆ ಇಲ್ಲ ಅಂತ ನಾವು ಏನೇನೋ ಹೊರಗಿನ ಚೌಕಟ್ಟುಗಳನ್ನೇ ಒಳಗಿನ ಚೌಕಟ್ಟು ಅಂತ ಭಾವಿಸಿ ಸಮಾಜದಲ್ಲಿ ಕೆಲವೊಂದು ಸರ್ತಿ ತಪ್ಪು ಭಾವನೆಗಳನ್ನು ಬೆಳೆಯುವಂತೆ ಮಾಡಿದ್ದು ಮತೀಯರ ದೋಷ ಅದು ಮತದ ದೋಷ ಅಲ್ಲ ಮತೀಯರನ್ನ ಇಟ್ಟುಕೊಂಡು ನಾವು ಮತವನ್ನು ಅಳೆಯುವ ಹಾಗಿಲ್ಲ ಮತವನ್ನ ಇಟ್ಟುಕೊಂಡು ಮತೀಯರನ್ನು ಆಡ ಹಾಗೂ ಇಲ್ಲ ಅದರಿಂದಾಗಿ ಇದರ ಎರಡರ ವೈಶಿಷ್ಟವನ್ನ ಆಚಾರ್ಯರು ಅವರ ಬದುಕಿನಲ್ಲಿ ಮಾತಿನ ಮೂಲಕ ಏನ್ ಆಡಿದ್ರೋ ಅದನ್ನ ಬರಹದಲ್ಲೂ ಅದೇ ರೀತಿ ನಡೆದುಕೊಂಡ್ರು ಅನ್ನೋದು ನಮಗೆ ಆಚಾರ್ಯರ ಬಗ್ಗೆ ತಿಳಿಯಬೇಕಾದ ಮೂಲ ಸಂಗತಿ ದಾರಿಯಲ್ಲಿ ಗುರುಗಳು ಶಿಷ್ಯರು ಒಟ್ಟಿಗೆ ಹೋಗುವಾಗ ನಡೆದ ಅನೇಕ ಘಟನೆಗಳ ಚಿತ್ರಣವನ್ನು ನಾವು ನೋಡ್ತಾ ಅಹ್ ಕೊಲ್ಲಿಕೆ ಅಂತ ಒಂದು ಹುಲಿ ಬಂದಾಗ ಅದು ಒಬ್ಬ ರಾಕ್ಷಸನೇ ಇವರ ಒಡನಾಟಿಗಳೆಲ್ಲ ಒಳ್ಳೆ ರೀತಿಯಿಂದ ಸಮಾಜದಲ್ಲಿ ತತ್ವವನ್ನು ಪಸರಿಸ್ತಾರೆ ಅಂತ ಪೊಟ್ಟೆ ಕಿಚ್ಚಿನಿಂದ ಆಕ್ರಮಣ ನಡೆದರೆ ಮಧ್ವಾಚಾರ್ಯರು ತಕ್ಷಣ ತನ್ನ ತೀಕ್ಷ್ಣವಾದ ವೇಗದಿಂದ ಅದನ್ನ ಪಕ್ಕಕ್ಕೆ ಸರಿಸಿ ಉಪೇ ಆ ಸತ್ಯಸಿರ್ಥರನ್ನ ಉಳಿಸಿದ್ರು ಅಂತ ಅವರ ಜೀವನ ಚರಿತ್ರೆಯನ್ನು ಹೇಳ್ತಾರೆ ಮುಂದೆ ಉತ್ತರ ಬದರಿಗೆ ಹೋದ್ರು ಉತ್ತರ ಮೇಲೆ ನಾರಾಯಣ ಅವರಿಗೆ ಬಹಳ ಪ್ರಿಯವಾಯಿತು ಆ ಬರೆದು ತಂದ ಭಾಷ್ಯಗಳನ್ನೆಲ್ಲ ತಂದು ಒಪ್ಪಿಸಿದಾಗ ತುಂಬಾ ಸಂತೋಷಪಟ್ಟು ಸಂತೋಷಪಟ್ಟು ಶಾಲ ಅನೇಕ ಭಗವತ್ ಪ್ರತೀಕಗಳನ್ನ ಆಚಾರ್ಯರಿಗೆ ಅವರು ಮುಷ್ಟಿ ವ್ಯಾಸ ಮುಷ್ಟಿಗಳು ಏನ್ ಬಿಡ್ತಾರೋ ಅದನ್ನು ಕೊಟ್ಟಿದ್ದಾರೆ ಆಮೇಲೆ ಮಹಾಭಾರತ ತಾತ್ಕರಣೆ ನೀವು ಬರಿಬೇಕು ಅಂತ ವ್ಯಾಸರು ಮತ್ತೆ ಆದೇಶ ಮಾಡಿದ್ದಾರೆ ಅಲ್ಲಿಗಿಂತ ಪೂರ್ವದಲ್ಲಿ ಅವರು ಬ್ರಹ್ಮಸೂತ್ರ ನಿರೂಪಣೆ ಮಾಡಿದ್ರು ಈಗ ಮಹಾಭಾರತ ತಾತ್ಪಲ್ಯ ನಿರ್ಣಯದ ರಚನೆ ಆಗ್ಲೇಬೇಕು ಯಾಕೆಂದ್ರೆ ದೇಶಾದ್ಯಂತ ಅನೇಕ ತರಹದ ಪಾಠಗಳು ಬಂದು ಹೋಗಿವೆ ಅದರಲ್ಲಿ ಮಹಾಭಾರತ ಅನ್ನೋದುಂಟಲ್ವಾ ಅದು ವೇದಕ್ಕಿಂತಲೂ ಒಂದು ರೀತಿ ಭಾರ ಯಾಕೆಂದ್ರೆ ವೇದ ಅದು ಯಾರು ರಚನೆ ಮಾಡಿದ್ದಲ್ಲ ಒಂದು ವೈಶ್ವಿಕವಾದ ಸಂವಿಧಾನ ಅದು ಕಾಲದಲ್ಲೂ ಇರುವ ಜಗತ್ತಿನ ಸತ್ಯವನ್ನ ತಿಳಿಸುವ ಕಾಲ ಆ ಜಗತ್ತಿನ ಸತ್ಯವನ್ನ ತಿಳಿಸುವಾಗ ಅದರ ಲಿಮಿಟೇಶನ್ ಒಂದಿಷ್ಟಿದೆ ಆದ್ರೆ ಪರಮಾತ್ಮ ಒಂದು ವಿಷಯವನ್ನು ಉಸುರಿದ ಆ ಜಗತ್ತಿನ ಎಲ್ಲ ವಿಷಯಗಳಲ್ಲೂ ಕೂಡ ಪಕ್ವತೆ ಇರುತ್ತೆ ಅದನ್ನ ಭಾರತ ಹೇಳುತ್ತೆ ಆ ಭಾರತ ಕೂಡ ಮಸುಕಾದ್ರೆ ಭಾರತಕ್ಕೆ ಅರ್ಥ ಇಲ್ಲ ಅಂದ್ರಮ್ಮ ನಮ್ಮ ದೇಶಕ್ಕೆ ಅಸ್ತಿತ್ವ ಇಲ್ಲದೆ ಹೋಗುತ್ತೆ ಹಾಗಾಗಿ ಮಹಾಭಾರತಕ್ಕೆ ಸರಿಯಾದ ಒಂದು ಅರ್ಥವನ್ನ ನೀನು ನಿರೂಪಣೆ ಮಾಡಬೇಕು ಅಂತ ಆಚಾರ್ಯರ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವ ಗ್ರಂಥ ಇದೆ ಅಲ್ವಾ ಇದು ಮಾತನಾಡುವ ಗ್ರಂಥ ಒಂದು ರೀತಿಯಲ್ಲಿ ಮಾತನಾಡುವ ಗ್ರಂಥ ಅಂದ್ರೆ ನಾವು ಚೆನ್ನಾಗಿ ಅದನ್ನು ಅಧ್ಯಯನ ಮಾಡಿ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದಾಗಲೂ ಅದರ ಪುಸ್ತಕವನ್ನು ಮುಡಿ ಮಡಚಿ ನಮಗೆ ಸಂದೇಹ ಇದೆ ಯಾವ ವಿಷಯಕ್ಕೆ ಅಂತ ಮನಸ್ಸಲ್ಲಿ ಆಚಾರ್ಯರನ್ನು ಪ್ರಾರ್ಥಿಸಿ ತೆಗೆದ್ರೆ ನಮ್ಮ ಸಮಸ್ಯೆಗೆ ಉತ್ತರ ಇರುವ ಶ್ಲೋಕ ಸಿಗುತ್ತೆ ಅದಕ್ಕೆ ಇದು ಸುಮ್ಮನೆ ನಾನು ನಿಮಗೊಂದು ಆಚಾರ್ಯರ ಬಗ್ಗೆ ಮಹಿಮೆ ಹೇಳ್ಬೇಕು ಅಂತ ಹೇಳ್ತಿಲ್ಲ ವಿದ್ಯಾಮಾನ್ಯರು ಬದುಕಿನುದ್ದಕ್ಕೂ ಇದನ್ನು ಅನುಭವಿಸಿದವರು ಎಂತೆಂತ ಕಷ್ಟದ ಕ್ಲಿಷ್ಟದ ಸ್ಥಿತಿ ಬಂದಾಗ್ಲೂ ಏನೂ ಹೆಚ್ಚು ತಲೆ ಕೆಡಿಸಿಕೊಳ್ತಿರ್ಲಿಲ್ಲ ದೇವರೆದುರುಗಡೆ ಪುಸ್ತಕವನ್ನು ಇಟ್ಟು ಪ್ರಾರ್ಥನೆ ಮಾಡಿ ಕಡ್ಡಿ ಹಾಕಿ ಬಿಡಿಸಿದ್ರೆ ಅಲ್ಲಿ ಏನು ಶ್ಲೋಕ ಬರುತ್ತೋ ಅದರ ಹಾಗೆ ನಿರ್ಣಯ ಎಷ್ಟು ನಿರ್ಣಯಗಳು ಎಷ್ಟು ತರದ ಸಮಸ್ಯೆಗಳನ್ನ ನಿವಾರಣೆ ಮಾಡಿದೆ ಅದು ಅವರ ಹತ್ರ ಅವ್ರು ಹೇಳ್ತಿದ್ರು ತಪ್ಪನ್ನೇ ಮಾತನಾಡುವ ಗ್ರಂಥ ಅಂತ ಅಂದ್ರೆ ಅಷ್ಟು ಅದರಲ್ಲಿ ಸಿದ್ಧಿಯನ್ನ ಸಂಪಾದಿಸ್ಲಿಕ್ಕಾಗುವಂತಹ ರೀತಿಯ ಅದು ಕೃಷ್ಣನ ಪಾರಮ್ಯವನ್ನು ಕೃಷ್ಣ ಮಹಾತ್ಮ್ಯ ಉತ್ತಮ ಮಹಾದ್ವೇದಗಳಲ್ಲಿ ನಮಗೆ ನೇರವಾಗಿ ಯಾವ ದೇವರ ಪ್ರಾಧಾನ್ಯವನ್ನು ನಾವು ತಗೊಳ್ಬೇಕು ಗೊತ್ತಾಗುದಿಲ್ಲ ಇಂದ್ರ ಶ್ರೇಷ್ಠ ಹಾನಿ ಅಂತ ತೆಗೆದರೆ ಇಂದ್ರ ದೊಡ್ಡವನು ಅಂತ ಕೇಳುತ್ತೆ ಅಗ್ನ ಆಯಾ ವಿಗೀತೆಯ ಅಂತ ಹೇಳಿದ್ರೆ ಅಗ್ನಿ ದೊಡ್ಡವನ್ನ ಕೇಳ್ತೇನೆ ಗಣ ಗಣಾನಾಂತ್ವ ಗಣಪತಿ ಎಂಬಂತ ಹೇಳಿದ್ರೆ ಗಣಪತಿ ದೊಡ್ಡವನ್ನ ಅನಿಸುತ್ತೆ ದೇವಿಯ ಸೂಕ್ತವನ್ನು ಹೇಳಿದರೆ ದೇವಿ ವರ್ಣನ ಸೂಕ್ತ ಹೇಳಿದ್ರೆ ಇಮಮ್ಮೆ ಗಂಗೆ ಯಮನೆ ಸರಸ್ವತಿ ಶಿವತ್ರಿ ಅಂತ ಹೇಳಿದ್ರೆ ವರ್ಣನ ಸೂಕ್ತ ಆಗ್ಬಿಡುತ್ತೆ ನೀವು ಯಾವ ಮಂತ್ರ ಹೇಳಿದ್ರು ಆ ದೇವತೆಯ ಶಕ್ತಿಯನ್ನು ಪ್ರಧಾನ ಅಂತ ಹೇಳಿದಾಗ ಕಾಣುತ್ತೆ ಸ್ಪರ್ಕತೆ ಇಲ್ಲ ಇಲ್ಲ ಅಂದ್ರೆ ದಗ್ರಿಗೆ ತಿಳುವಳಿಕೆ ಇದ್ದವರಿಗೆ ಅದರಲ್ಲಿ ಅವ್ರು ಎಲ್ಲಾ ಶಬ್ದಗಳು ತಂಬೈ ವಿಷ್ಣು ಪರಮ ಉದಾಹರಂತಿ ಇಂತ ಎಲ್ಲ ನಾಮಗಳು ಅವನನ್ನೇ ಹೇಳುತ್ತವೆ ಅದರ ಪರಿಭಾಷೆ ನಿರ್ವಚನ ಅವರಿಗೆ ಚೆನ್ನಾಗ್ ಗೊತ್ತಿದೆ ಆದ್ರೆ ಸುಲಭದಲ್ಲಿ ನಮಗೆ ಭಗವಂತನ ಪಾರಮ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುದ್ರೆ ಅದು ಮಹಾಭಾರತದ ಅಧ್ಯಯನದಿಂದಲೇನೆ ನಾವು ಒಂದು ವೇಳೆ ಜೀವನದಲ್ಲಿ ಮಹಾಭಾರತ ಓದಿಲ್ಲ ಅಂದ್ರೆ ನಾವು ಆಚಾರ್ಯರನ್ನು ಪ್ರೀತಿಸ್ಲಿಲ್ಲ ಅಂತ ಅರ್ಥ ಕೃಷ್ಣನನ್ನು ಪ್ರೀತಿಸ್ಲಿಲ್ಲ ಅಂತ ಅರ್ಥ ವೇದವ್ಯಾಸರನ್ನು ನಾವು ಗೌರವಿಸ್ಲಿಲ್ಲ ಅಂತ ಅರ್ಥ ಯಾಕಂದ್ರೆ ಅಂಥ ಅದ್ಭುತವಾದ ಕೃತಿಯದು ಕೇವಲ ಕಥೆಯ ದೃಷ್ಟಿಯಿಂದ ತಗೊಳ್ಬೇಡಿ ನಮ್ಮ ಜೀವನಕ್ಕಾಗುವ ಎಲ್ಲಾ ಸಮಸ್ಯೆಗಳ ಸೊಲ್ಯೂಷನ್ ಅಲ್ಲಿದೆ ಅದರ ಜೊತೆಗೆ ತತ್ವ ತಿಳುವಳಿಕೆಯಲ್ಲಿ ನಮಗೆ ಏನೇನು ಸಂದೇಹಗಳು ಬರ್ತಾವೋ ಅದೆಲ್ಲವನ್ನು ಅದು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಆ ಕರ್ಮಗಳನ್ನು ವ್ಯವಸ್ಥೆ ಮಾಡುವ ರೀತಿ ಜೀವಗಳಲ್ಲಿರುವ ಆವೇಶಗಳ ಪ್ರಭಾವ ದೇವತೆಗಳ ಸಂಕೀರ್ಣತೆ ಇದೆಲ್ಲವನ್ನು ತಿಳಿಸ್ಲಿಕ್ಕೆ ಅದರ ನಿರ್ಣಯವನ್ನು ಆಚಾರ್ಯರು ಕೊಟ್ಟರು ವಿಶೇಷತೆ ಏನು ಅಂದ್ರೆ ಕೊಡುವಾಗ ಮೂಲ ಗ್ರಂಥಕ್ಕೆ ಎಷ್ಟೋ ಸರ್ತಿ ಯಾವುದು ಸರಿಯಾದ ಪಾಠ ಯಾವುದು ತಪ್ಪು ಪಾಠ ಅಂತ ಗೊತ್ತಾಗುದಿಲ್ಲ ಈಗ ಸಾಮಾನ್ಯ ಇವತ್ತೇನ್ ಮಾಡ್ತೇವೆ ಅಂದ್ರೆ ಕ್ರಿಟಿಕಲ್ ಐಡೀಷನ್ ಅಂತ ಹೇಳಿ ಶುದ್ಧ ಪಾಠ ಯಾವುದು ಅಂತ ನಾವು ಹಿಂದಿ ಬೇರೆ ಎಲ್ಲ ತಪ್ಪಿರುವುದನ್ನು ಬಿಟ್ಟು ಸರಿಯಾದ ಪಾಠವನ್ನ ಕೊಡುವ ಪ್ರಯತ್ನ ಮಾಡುತ್ತೇವೆ ಆಚಾರ್ಯರು ಏನ್ ಮಾಡಿದ್ರು ಅಂದ್ರೆ ಅದರ ಶುದ್ಧ ಪಾಠದ ಪ್ರತೀಕವನ್ನ ತಗೊಂಡ್ರು ಆದ್ರೆ ಒಂದು ಸಾ ಲಕ್ಷ ಶ್ಲೋಕಗಳನ್ನು ಕೂತ್ಕೊಂಡು ಬರಿದ್ರೆ ಓದೋರಿತ್ರ ತಾಳ್ಮೆ ಇಲ್ಲ ಈಗ ಅದಕ್ಕೋಸ್ಕರ ಅವರು ಅದನ್ನ ಎಸೆನ್ಸ್ ಆಗಿ ತಗೊಂಡು ಕಥೆಯಾಗಿಯೂ ನಮಗೆ ತಾತ್ಪರ್ಯ ಅನೇಕ ಸಂಗತಿಗಳಿಗೆ ಹೇಳ್ತಾ ಹೋಗುತ್ತೆ ಆದ್ರೆ ಕಥೆಯ ಜೊತೆಗೆ ಅನೇಕ ವಿಷಯಗಳಲ್ಲಿ ನಾವು ತಪ್ಪು ತಿಳುವಳಿಕೆಯನ್ನು ಹೊಂದಿದ್ದೇವೆ ಆ ವಿಷಯದಲ್ಲಿ ನಮ್ಮನ್ನ ಕ್ಲಿಯರ್ ಮಾಡ್ತಾ ಹೋಗ್ತಾರೆ ಇದು ಈಗೆಲ್ಲ ಚಿಂತಿಸುವುದು ಅಲ್ಲಿ ಅಶ್ವತ್ಥಾವನ ಬಗ್ಗೆ ಇರಬಹುದು ಅಥವಾ ಕರ್ಣನ ಬಗ್ಗೆ ಇರಬಹುದು ಅಥವಾ ಅನೇಕ ಜನ ಅಲ್ಲಿ ಪಾತ್ರಧಾರಿಗಳು ನನಗೆ ರಾಮಾಯಣದಲ್ಲಿದ್ದ ವ್ಯಕ್ತಿ ಇಲ್ಲಿ ಬಂದಾಗ ದೇವರಿಗೆ ವಿರುದ್ಧ ನಿಂತಿದ್ದಾನೆ ಸುಗ್ರೀವ ರಾಮನಿಗೆ ಅತ್ಯಂತ ಹತ್ತಿರದ ಸೇವೆ ಮಾಡಿದವನು ಸೂರ್ಯನ ಅವತಾರ ಅದೇ ಸೂರ್ಯನ ಅವತಾರ ಕೃಷ್ಣಾವತಾರದ ಕಾಲದಲ್ಲಿ ಕರ್ಣನಾಗಿ ದುರ್ಯೋಧನನ ಜೊತೆಗೆ ನಿಂತು ಕೃಷ್ಣನಿಗೆ ವಿರುದ್ಧವಾಗಿ ನಿಂತ ನಮಗಿದನ್ನೆಲ್ಲ ಅರ್ಥೈಸಿಕೊಳ್ಳಿಕ್ಕೆ ಬರುವುದಿಲ್ಲ ಸುಗ್ರೀವ ದೊಡ್ಡವನು ಅಂತ ಒಂದು ಕಡೆ ಹೇಳಿದ್ರೆ ಇಲ್ಲಿ ಕರ್ಣನನ್ನು ನೋಡಿದರೆ ಕೃಷ್ಣನ ವಿರೋಧಿಯಾಗಿ ಚಿತ್ರಿಸ್ತಾ ಇದೆಲ್ಲ ಆದೇಶಗಳು ಪ್ರಸಂಗಗಳಲ್ಲಿ ಕರ್ಮಗಳನ್ನು ಕಳ್ಕೊಳ್ಳುವ ರೀತಿ ಕರ್ಮ ಸಿದ್ಧಾಂತದ ಅತಿಯಾದ ಸರಿಯಾದ ಸ್ಪಷ್ಟತೆಯನ್ನ ಕೊಡುವಂಥದ್ದು ನಮಗೆ ಮಹಾಭಾರತ ಆದ್ರಿಂದ ಕೃಷ್ಣನಿಗೆ ಹೆಸರೆ ವಿಭಾಗ ಕೃತ ವಿಭಾಗ ಕೃತ ಅಂದ್ರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಕರ್ಮಗಳನ್ನ ಕೊಡಬೇಕೋ ಅದನ್ನ ಹಾಗೆ ಕೊಡ್ತಾ ಬರ್ತಾನೆ ಅಂತ ಸರಿ ಇದು ತಾತ್ಕರಣಯದ ವೈಶಿಷ್ಟ್ಯ ಆಚಾರ್ಯರು ಕೊಟ್ಟದ್ದು ವ್ಯಾಸರಿಗೆ ತುಂಬಾ ತೃಪ್ತಿಯಾಗಿದೆ ವ್ಯಾಸರು ನಮ್ಗೆಲ್ಲ ಉಪಕಾರ ಆಗಲಿ ಅಂತ ಕೊಟ್ಟದ್ದು ಯಾ ಮಹಾಭಾರತ ಯಾರು ಓದಬಹುದು ಅಂತ ಮತ್ತೆ ಪ್ರಶ್ನೆ ನಮ್ಗೆ ಸಾಮಾನ್ಯ ಅವ್ರು ಓದ್ಬೋದಾ ಇವ್ರು ಓದ್ಬಾರ್ದಾ ಅಂತ ವ್ಯಾಸರು ಕೊಟ್ಟದ್ದು ಎಲ್ರಿಗೋಸ್ಕರ ಯಾರಿಗೆ ಭಗವಂತ ಬೇಕು ಅನ್ನುವ ಬಯಕೆ ಇದೆಯೋ ಯಾರಿಗೆ ಓದಿದ್ರೆ ಅರ್ಥ ಆಗತ್ತೆ ಅಂತ ಅನ್ನುವಷ್ಟು ಪ್ರೀತಿ ಇದೆಯೋ ಅವ್ರ ಎಲ್ಲರೂ ಓದಬೇಕಾದ ಸಂಗತಿ ಇದ್ರಲ್ಲಿ ನಾನು ಡಿಗ್ರಿ ತಗೊಂಡಿದ್ದೇನೆ ಓದ್ಬೋದಾ ನಾನು ಶಾಸ್ತ್ರ ಓದಿಲ್ಲ ಓದ್ಬೋದಾ ನಾನು ಯಾವುದೋ ಬೇರೆ ಭಾಷೆಯನ್ನು ಓದ್ಬೋದಾ ನಾನು ಯಾವ್ದೋ ಬೇರೆ ಜಾತಿಯವನ್ನು ಓದ್ಬೋದಾ ನಿಮ್ಗೆ ಯಾವ ಪ್ರಶ್ನೆಗೂ ಅವಕಾಶವೇ ಇಲ್ಲ ಎಲ್ಲರಿಗೋಸ್ಕರ ಆಚ ವೇದವ್ಯಾಸರು ಈ ಮಹಾಭಾರತವನ್ನ ರಚಿಸಿಕೊಟ್ಟದ್ದು ಅಂತ ಆಚಾರ್ಯರೇ ಅದರ ಆರಂಭದಲ್ಲಿ ಅದರ ಸಾರವನ್ನು ತೆಗೆದು ಒಂದಿಷ್ಟು ಆ ವಾಕ್ಯೋದ್ಧಾರಗಳು ಅಂತ ಬೇರೆ ಬೇರೆ ಕಡೆ ಬಂದಂತಹ ಅಪರೂಪದ ಪ್ರಮೇಯ ಸಂಗತಿಗಳನ್ನೆಲ್ಲ ತಿಳಿಸಿದ್ದಿದೆ ಆಯ್ತು ವಾಪಸು ಬರುವಾಗ ಆಚಾರ್ಯರು ನೀರನ್ನು ಮುಳುಗ್ಲೇ ಇಲ್ಲ ಗಂಗೆಯಲ್ಲಿ ಬರುವಾಗ ಆರಾಮ್ಗೆ ಅದರ ಮೇಲೆ ಕಾಲು ಮುಳುಗದ ಹಾಗೆ ಅಂದ್ರೆ ಶರೀರ ಮುಳುಗದ ಹಾಗೆ ಮೈಗೆ ನೀರೆ ಅಂಟದ ಹಾಗೆ ಶಿಷ್ಯರನ್ನು ಹಿಡ್ಕೊಂಡು ದಾಟಿ ಬಂದು ಬಿಟ್ರು ಇವರಿಗೆಲ್ಲ ಆಶ್ಚರ್ಯ ಸ್ವಲ್ಪ ಅಂದ್ರೆ ಆ ಪ್ರವಾಹ ಹೇಗಿರುತ್ತೆ ಅಂತ ನೀವು ಗಗ್ಗೆಯನ್ನು ನೋಡಿದರೆ ಗೊತ್ತಿರುತ್ತೆ ಅದ್ ಮೇಲಿನಿಂದ ಏನು ಕಾಣಲ್ಲ ಅದ್ರ ಒಳಗಿನಿಂದ ಎಷ್ಟು ತೀವ್ರತೆ ಇರುತ್ತೆ ಅಂದ್ರೆ ಒಂದು ಸತ್ಯ ಅದ್ರಲ್ಲಿ ಸಿಕ್ಕಿದ್ದ ಅದು ಕಲ್ಲಿಗೆ ಹೊಡೆದ್ರೆ ಒಳಗೆ ಬಿದ್ದಾಗಲೇ ಅದು ಚಳಿಗೆ ದೇಹ ಮರಗಟ್ಟಿರುತ್ತೆ ಕಲ್ಲು ಪುಡಿಯಾದ ಹಾಗೆ ಪುಡಿಯಾಗಿ ಹೋಗುತ್ತೆ ಅಷ್ಟು ತೀವ್ರವಾದ ಚಳಿ ಇರುವಂತಹ ಪ್ರದೇಶಗಳಲ್ಲಿ ಆಚಾರ್ಯರು ಜಲಸ್ತಂಭನ ವಿದ್ಯೆಯಿಂದ ಆರಾಮವಾಗಿ ಗಂಗೆಯನ್ನು ದಾಟಿ ಬಂದ್ರು ಹಸ್ತಿನ ಮತಿಯಲ್ಲಿ ಪಾಠ ಮಾಡುತ್ತಾ ಇದ್ರು ಶಿಷ್ಯರೆಲ್ಲ ಕೂತಿದ್ರು ಕೂತಿದ್ದಾಗ ಗಂಗೆ ಹರಿತಾ ಇದ್ದ ದಿಕ್ಕು ಸ್ವಲ್ಪ ಬೇರೆ ಇತ್ತು ಆದ್ರೆ ಆಚಾರ್ಯರನ್ನು ಭೇಟಿಯಾಗಬೇಕು ಅಂತ ತಾನೇ ಗಂಗೆ ದಿಕ್ಕನ್ನು ಬದಲಿಸಿ ಇನ್ನೊಂದು ಆ ಹರಿದು ಆಚಾರ್ಯರುವ ಜಾಗಕ್ಕೆ ನೀರು ಹರಿದು ಆಚಾರ್ಯನ ಮುಂಭಾಗದಲ್ಲಿ ತಾನು ಪ್ರತ್ಯಕ್ಷಿ ಕರೆಸಿಕೊಂಡು ಆಚಾರ್ಯರಿಗೆ ವಂದಿಸಿ ಶಿಷ್ಯರೆಲ್ಲ ನೋಡ್ತಾ ಇರಬೇಕಾದ್ರೆ ಆ ಗಂಗಾದೇವಿ ಆಚಾರ್ಯರನ್ನು ನಮಿಸಿ ನಿಮ್ಮ ಪಾದ ಸ್ಪರ್ಶದಿಂದ ನಾನು ಪವಿತ್ರ ಆಗ್ತೇನೆ ಎಂದು ಹೇಳಿ ಮುಗ್ಗಿ ಹೋಗ್ತಾಳೆ ಅಂದ್ರೆ ತೀರ್ಥೀಗುರುವಂತಿ ತೀರ್ಥಾನಿ ದೊಡ್ಡವರು ತೀರ್ಥಯಾತ್ರೆಗೆ ಹೋಗುವುದು ಯಾಕೆ ಅಂದ್ರೆ ಅವರು ಪವಿತ್ರ ಆಗ್ಬೇಕು ಅಂತಲ್ಲ ನಾವೆಲ್ಲ ಹೋಗಿ ಮಾಡಿದ ಅಪವಿತ್ರತೆಯನ್ನು ಪರಿಹಾರ ಮಾಡ್ಲಿಕ್ಕೋಸ್ಕರ ತೀರ್ಥದಲ್ಲಿ ಮತ್ತಷ್ಟು ತೀರ್ಥದ ಭಾವವನ್ನು ತುಂಬುವುದಕ್ಕಾಗಿ ಇಂತ ಆಚಾರ್ಯರು ಆ ದಿವ್ಯ ಸ್ತ್ರೀ ರೂಪದ ನಮಸ್ಕಾರವನ್ನು ಸ್ವೀಕರಿಸಿದ್ರು ಇನ್ನೊಂದ್ಸರ್ತಿ ಹೀಗೆ ಪಾಠ ನಡೀತಾ ಇತ್ತು ಶಿಷ್ಯರೇನು ಮಾತಾಡಿಕೊಳ್ತಾ ಇದ್ರು ಆಚಾರ್ಯರಿಗೆ ಈಗ ಮೊದಲಿನಷ್ಟು ತಾಕತ್ತಿಲ್ಲ ಸ್ವಲ್ಪ ವಯಸ್ಸಾಗ್ತಾ ಬಂತು ಅಂದ್ರೆ ಅವರ ಬಗ್ಗೆ ಕೆಟ್ಟ ಮಾತಲ್ಲ ವಯಸ್ಸಾಯ್ತು ಆಚಾರ್ಯರಿಗೆ ಈಗ ಮೊದಲಿದ್ದರೆಲ್ಲ ಆಗಲ್ಲ ನಾವೇನಾದ್ರೂ ಅವರ ಬಾರ ಇದ್ರೆ ವಸ್ತುಗಳನ್ನೆಲ್ಲ ನಾವೇ ಹೊರಬೇಕು ಆಚಾರ್ಯತ್ರ ಹೊರ ಪ್ರೀತಿಯಿಂದಲೇ ಹೇಳುದು ಆದ್ರೆ ಆಚಾರ್ಯರಲ್ಲಿ ತಾಕತ್ತು ಕಮ್ಮಿಯಾಗಿದೆ ವಯಸ್ಸಾಗ್ತಾ ಇದೆ ಅಂತ ನಾ ಕಡಿ ಆಚಾರ್ಯರು ಹೊತ್ತು ಬೇಗ ಪೂಜೆ ಮುಗಿಸಿ ಎಲ್ಲ ತೀರ್ಥ ಇದೆಲ್ಲ ಆದ ಮೇಲೆ ಹಾ ಇವತ್ತೆಲ್ರಿಗೊಂದು ಕೆಲಸ ಇದೆ ಬನ್ನಿ ಅಂಗಣಕ್ಕೆ ಅಂತ ಅಂಗಣಕ್ಕೆ ಕರೆದು ನಾನು ನನ್ನ ಹೆದ್ದರಳನ್ನ ನೆಲಕ್ಕೆ ಒತ್ತುತ್ತೇನೆ ನೀವು ಆ ಹೆಬ್ಬೆರನ್ನ ನೆಲದಿದ್ರೆ ಎತ್ತಬೇಕಷ್ಟೇ ನೀ ಯಾರೂ ಕೂಡ ಆ ಶ್ರಮ ಕಮ್ಮಿ ಹಾಕುವ ಹಾಗಿಲ್ಲ ಅಯ್ಯೋ ಗುರುಗಳು ಏನಾದ್ರೂ ಗುರುಗಳಿಗೆ ಅವಮಾನ ಆಗುತ್ತೋ ನನ್ನ ಆಣತಿಯನ್ನು ಮೀರಿದ್ರೆ ಅವಮಾನ ಆಗುತ್ತೆ ನನಗೆ ನಾನು ಹೇಳಿದಂತೆ ನಿಮ್ಮ ಪೂರ್ಣ ಬಲವನ್ನ ಹಾಕಿ ನನ್ನ ಕೈಯನ್ನು ಎತ್ತುವ ಕೆಲಸ ನೀವು ಮಾಡಬೇಕು ಅಂತ ಆಚಾರ್ಯರು ಬೇರೆ ಹಿಡಿದ್ರೆ ಅಷ್ಟೂ ಜನ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಎಲ್ಲ ತರುಣರು ಶಿಷ್ಯರು ಆಚಾರ್ಯರ ಮೇಲೆ ಮುಗಿಬಿದ್ದು ಆ ಬೆರಳನ್ನ ಎತ್ತಲಿಕ್ಕೆ ಏನು ಮಾಡಿದ್ರು ಪ್ರಯತ್ನ ಮಾಡಕ್ಕೆ ಆಗಲಿಲ್ಲ ಆಮೇಲೆ ಏನ್ ಮಾಡಿದ್ರು ಆಚಾರ್ಯರು ಅಷ್ಟೋ ಜನರನ್ನ ಕೆಳಕ್ಕೆ ಬೀಳಿಸಿ ಅವರ ಮೇಲೆ ಗಟ್ಟಿಯಾಗಿ ಕೈ ಊರಿ ನಿಂತರು ಊರಿ ನಿಂತ ಶಿಷ್ಯರೆಲ್ಲ ಹೇಳಿದ್ರು ಅಯ್ಯೋ ಮೇರು ಪರ್ವತ ನಮ್ಮ ಮೇಲೆ ಬಿದ್ದ ಹಾಗೆ ಇದೆ ದಯವಿಟ್ಟು ನೀವು ಕೈ ಎತ್ತಿ ಬಿಡಿ ನಮ್ಮ ಉಸಿರು ಪಟ್ಟಿ ಹೋಗ್ತಾ ಇದೆ ನಮ್ಗೆ ಆಗ್ತಾ ಇಲ್ಲ ಅಂತ ಅಂದ್ರೆ ಹೀಗೆ ಆಚಾರ್ಯರನ್ನ ಬಿಗಿದು ನಾವು ಸಮರ್ಥರು ಅಂತ ಅಂದಿಕೊಂಡವರಿಗೆ ಆಚಾರ್ಯರ ಈ ತನ್ನ ತೋಡ್ಬಲದ ತಾಕತ್ತನ್ನು ಪರಿಚಯಿಸಿದಾಗ ಶಿಷ್ಯರಿಗೆ ಮನಸ್ಸಿನಲ್ಲಿ ಯೋಚನೆ ಬಂತು ನಾವು ಅನ್ಕೊಂಡದ್ದು ಆಚಾರ್ಯರಿಗೆ ನಮ್ಮನ್ನು ರೀತಿಯಿಂದಲೂ ಕೂಡ ಮಣ್ಣು ಮುಕ್ಕಿಸಿ ಅಂತ ಖುಷಿ ಪಟ್ರು ಸೋತದ್ದು ಕೂಡ ನಮ್ಗೊಂದು ಖುಷಿ ಅಂತ ಅಂದ್ರೆ ಆಚಾರ್ಯರು ಒಬ್ಬ ಒಳ್ಳೆ ರಸ್ಲರು ಶಿಷ್ಯರಿಗೂ ಅದನ್ನು ಚೆನ್ನಾಗಿ ಕಲಿಸಿ ಅಪಾಯ ಬಂದಾಗ ನಮಗೆ ದಂಡ ಹಿಡಿಯುವ ಕೈಯಲ್ಲಿ ದ್ ದಂಡವನ್ನು ಎರಡುತ್ತಾರೆ ಮುನಿಗಳ ದಂಡವೂ ಆಯ್ತು ಹ್ಮ್ ಶಸ್ತ್ರದ ದಂಡವೂ ಆಯ್ತು ಎರಡನ್ನೂ ಶಾಸನ ಮಾಡ್ಲಿಕ್ಕೂ ದಂಡ ಗೊತ್ತಿರಬೇಕು ಶಿಕ್ಷೆ ಕೊಡುವ ನೆಪದಲ್ಲೂ ಕೂಡ ನಮಗೆ ದಂಡನ ದಂಡ ಹಿಡಿಯುವುದು ಗೊತ್ತಿರಬೇಕು ಅಂತ ಹೀಗೆ ತೋರಿಸಿದ್ರು ಒಬ್ಬ ಆಚಾರ್ಯರ ಹತ್ರ ವಿಶೇಷ ಒಬ್ಬ ವಾದದಲ್ಲಿ ಪಟು ಬಂದ್ರು ಅಮರೇಂದ್ರ ಅಂತ ಅವರ ಹೆಸರು ತರ್ಕದಲ್ಲಿ ಬಹಳ ವಿಶಿಷ್ಟವಾದ ಗರಿಮೆಯನ್ನ ಸಾಧಿಸಿದವರು ಅವ್ರು ಬಂದ್ರು ಅಂದ್ರೆ ಎಲ್ಲ ಹೆದರಿ ಓಡ್ತಿದ್ರು ಯಾಕೆಂದ್ರೆ ಅವರು ಮಾತಿಗೆ ನಿಂತ್ರೆ ಯಾರು ಅವರನ್ನ ಎದುರಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ ಏನೋ ವಿಷಯಗಳೆಲ್ಲ ಚರ್ಚೆ ಆಗ್ತಾ ಇತ್ತು ಚರ್ಚೆ ಆಗುವಾಗ ಅವ್ರ ಆಚಾರ್ಯರನ್ನ ಮಾತಿನಿಂದ ಸಿಕ್ಕಿಸಿ ಹಾಕಬೇಕು ಅಂತ ಯೋಚಿಸಿ ಆ ಜ್ಞಾನ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ರು ಈ ಮಾತುಕತೆಗಳಲ್ಲಿ ಯಾ ಕೆಲವು ಪ್ರಶ್ನೆಗಳನ್ನ ಕೇಳ ಕೇಳಿ ಇಲ್ಲ ಅಂತ ಅದು ವಿತಂಡ ಅಂತ ಅಂದ್ರೆ ಮೂರು ತರದ ಚರ್ಚೆಗಳಿರ್ತಾರೆ ಒಂದು ಗುರು ಶಿಷ್ಯರು ಅಥವಾ ತಿಳ್ಕೊಳ್ಬೇಕು ಅಂತಿರುವ ಒಂದಿಷ್ಟು ಸಜ್ಜನರು ಇವರು ಚರ್ಚೆ ಮಾಡಿದರೆ ಅದನ್ನು ವಾದ ಅಂತಾರೆ ಇನ್ನು ಕೆಲವೊಂದು ಸರ್ತಿ ಸ್ಪರ್ಧೆಯ ದೃಷ್ಟಿಯಿಂದ ಒಂದು ನಿರ್ಣಯ ತೆಗೆದುಕೊಳ್ಬೇಕು ಅಂತ ವಾದ ಮಾಡುವಾಗ ಜಲ್ಪ ಅಂತಾರೆ ಇನ್ನು ಕೆಲವೊಮ್ಮೆ ದುಷ್ಟರತ್ರ ವಾದ ಮಾಡುವಾಗ ಒಂದು ಏನೋ ಪಣ ಇಟ್ಟು ಅವರ ರಾಜ್ಯವನ್ನು ಕಸಿಯುವುದು ಅಥವಾ ಅವರ ಜಯಪತ್ರವನ್ನು ಬರ್ಕೊಡುವುದು ಈ ತರ ಅವರಿಗೆ ಉತ್ತರ ಹೇಳಬೇಕಾದದ್ದಿರುವುದಿಲ್ಲ ಅವ್ರು ಹೇಳಿದ್ರು ತಪ್ಪು ಅಂತ ಸಾಧಿಸಿದ್ರೆ ಸಾಕಾಗುತ್ತೆ ಹೀಗೆ ಮೂರು ತರದ ಅಂಶಗಳಿವೆ ಒಂದು ಕಥಾ ಕಥಕವಾದ ಅಂತ ಹೇಳ್ತಾರದೆ ಅಂದ್ರೆ ಚರ್ಚೆ ನಡೆಯುವ ರೀತಿ ಅಂತ ಅವನು ಏನ್ ಮಾಡಿದ ಅಂದ್ರೆ ಆಚಾರ ಉತ್ತರ ಕೇಳ್ಬೇಕು ಅಂತಲ್ಲ ಆತರನ್ನು ಸೋಲಿಸ್ಬೇಕು ಅಂತ ಯೋಚನೆ ಮಾಡಿ ಈ ಪ್ರಶ್ನೆ ಕೇಳಿದ ಇಂಥವರಿಗೆ ನಮ್ಮ ಹತ್ರ ಜ್ಞಾನ ಏನು ಅಂತ ಇವ್ ನೋಡಿ ಆ ಹಣ ಏನು ಹಣ ನಮ್ಗೆ ಬೇಕಾದ ವಸ್ತುವನ್ನ ತೆಗೆದುಕೊಳ್ಳುವುದಕ್ಕೆ ಬಳಸುವ ಒಂದು ಮಾಧ್ಯಮ ವಸ್ತು ವಸ್ತುತಃ ಅಲ್ಲಿ ಅದು ಪೇಪರ್ ಚೂರಲ್ಲಿ ನಾವು ಅದಕ್ಕೆ ಬೆಲೆಯನ್ನು ಇಲ್ಲಿ ಕೊಟ್ಟಿದ್ದೇವೆ ಇಲ್ಲಿ ಕೊಟ್ರೆ ಮಾತ್ರ ಅದು ದುಡ್ಡು ಮಗುವಿನ ಕೈಲಿ ನೀವು ಐವತ್ತು ರೂಪಾಯಿ ಕೊಡಿ ಅದಕ್ಕೆ ತಲೆಯಲ್ಲಿ ಐವತ್ ರೂಪಾಯಕ್ಕೆ ಗೊತ್ತಿಲ್ಲ ಅದ್ರಿಂದಾಗಿ ಅದು ಮುಡಚಿ ಡಸ್ಟ್ ಬಿನ್ ಹಾಕುತ್ತೆ ಕಸ ಅಂತ ನೀವು ಬುದ್ಧಿವಾದ ಹೇಳಿದ್ರೆ ಅದು ಹೋಗುದು ಡಸ್ಟ್ ಡಸ್ಟ್ ಹಾಕಿ ಬರುತ್ತೆ ಹಾಗಾಗಿ ದುಡ್ಡು ಅನ್ನೋದು ನೋಟಲ್ಲಿಲ್ಲ ದುಡ್ಡು ಅನ್ನೋದು ಕಾನ್ಸೆಪ್ಟ್ ಅದು ನಮ್ಗೆ ತಲೆಯಲ್ಲಿ ಮಗು ಇದ್ದು ಗೊತ್ತಿಲ್ಲ ರೂಪಾಯಿ ಮುದ್ದೆ ಮಾಡಿ ಎಸಿಯುತ್ತೆ ಹಾಗೆ ಆಯ್ತು ಹೇಳಿದ್ದು ಏನು ಅಂದ್ರೆ ಏನು ಹಣ ಅಂದ್ರೆ ಏನು ಏನು ಅಂದ್ರೆ ಏನು ಮತ್ತೆ ಪ್ರಶ್ನೆ ಇದು ಪ್ರಶ್ನೆನೇ ಸರಿ ಇಲ್ಲ ಯಾವುದಕ್ಕೆಫಿನೇಷನ್ ಕೊಡ್ಬೋದು ಅದಕ್ಕೆ ಉತ್ತರ ಕೊಡ್ಬೋದು ಅದು ಬಿಟ್ಟು ನೀವು ಸುಮ್ಮನೆ ಬಾಯಿ ಕಟ್ಟಿಸಬೇಕು ನೀವು ಅದನ್ನು ಹೇಳಿದ್ರೆ ಹುಷಾರು ಅಂತ ಹೀಗೆ ಮಾತಾಡಿದ್ರೆ ಹಾಗೆ ಇದು ಜ್ಞಾನ ಜ್ಞಾನ ಅನ್ನೋದು ಯಾರಿಗೂ ಹೀಗೆ ಜ್ಞಾನ ಅಂದ್ರೆ ಇದು ಒಂದು ಎತ್ತಿ ತೋರಿಸ್ಲಿಕ್ಕೆ ಬರುವ ವಸ್ತು ಅಲ್ಲ ಅದಕ್ಕೆ ಒಂದು ಲಕ್ಷಣವೂ ಇಲ್ಲ ಹೀಗೆ ಹೇಳ್ಬೇಕು ಯಾಕೆಂದ್ರೆ ಜ್ಞಾನ ಅನ್ನೋದು ಜ್ಞಾನದಿಂದಲೇ ಹುಟ್ಟುತ್ತೆ ಜ್ಞಾನ ಅನ್ನೋದು ಜ್ಞಾನದಿಂದಲೇ ಸ್ವೀಕಾರಕ್ಕೆ ಅರ್ಹವಾಗುತ್ತೆ ನನಗೆ ಜ್ಞಾನ ಇದ್ರೆ ಮಾತ್ರ ಆನೆ ಅನ್ನುವ ಜ್ಞಾನ ಇದ್ರೆ ನೀವು ಆನೆ ಅಂದ್ರೆ ನನಗೆ ಗೊತ್ತಾಗುತ್ತೆ ನನಗೆ ಆನೆಗೆ ಜ್ಞಾನವೇ ಇಲ್ಲ ನೀವು ಆನೆ ಅಂದ್ರೆ ಗೊತ್ತಾಗಲ್ಲ ಎಲಿಫೆಂಟ್ ಅಂದ್ರೆ ಗೊತ್ತಾಗಲ್ಲ ಗಜ ಅಂದ್ರೆ ಗೊತ್ತಾಗಲ್ಲ ನನಗೇನು ಅಂದ್ರೂ ಗೊತ್ತಾಗಲ್ಲ ಆದ್ರೆ ಜ್ಞಾನ ಅನ್ನೋದು ಜ್ಞಾನದಿಂದಲೇ ಸ್ವೀಕಾರಕ್ಕೆ ಅರ್ಹವಾಗದು ಜ್ಞಾನ ಅನ್ನೋದು ಇನ್ನೊಬ್ಬರಿಗೆ ಹೇಳಬೇಕಾದ್ರೂ ಜ್ಞಾನ ಇರಲೇಬೇಕು ತಕ್ಷಣಾಚಾರ್ಯರು ಅವನಿಗೆ ವಾಪಸ್ ಪ್ರಶ್ನೆ ಕೇಳಲು ಜ್ಞಾನ ಅಂದ್ರೆ ಏನು ಅಂತ ಗೊತ್ತಿಲ್ವಾ ಜ್ಞಾನದ ಜ್ಞಾನ ಇದೆಯೋ ಇಲ್ವೋ ಅವನು ಬಾರಿ ಗಂಭೀರವಾಗಿ ಇಲ್ವಾ ಅಂತ ಹಾಗಾದ್ರೆ ನಿನ್ಗೆ ಹೇಳಿ ಉಪಯೋಗ ಇಲ್ಲ ಇದೆ ಮತ್ತೆ ಯಾಕೆ ಹೇಳ್ತೀನಿ ಇದು ಪ್ರಶ್ನೆಗೆ ಉತ್ತರ ಬೇಕು ಅಂತ ಇಷ್ಟಪಡದೆ ಬರೀ ಬಾಯಿ ಕಟ್ಟಿಸುವಂತವರಿಗೆ ಹೇಗು ಉತ್ತರ ಕೊಡಬೇಕು ಅಂತ ಆಚಾರ್ಯರು ತೋರಿಸಿದ ರೀತಿ ಹಾಗಾಗಿ ಅಮರೇಂದ್ರ ಪುರಿ ಅವನು ಪುಡಿಯಾಗಿ ಹೋದ ಮತ್ತೆ ಮಾತು ಮುಂದುವರೆಸಲಿಲ್ಲ ಹೊರಟು ಹೋದ ಹೀಗೆ ಅನೇಕ ಸಭೆಗಳಲ್ಲಿ ಈ ತರದ ಚರ್ಚೆಗಳು ಶಾಸ್ತ್ರೀಯ ಚರ್ಚೆಗಳು ಜಿಜ್ಞಾಸುತನದ ಚರ್ಚೆಗಳು ಎಲ್ಲವೂ ನಡೀತಾ ಇತ್ತು ಹಸ್ತಿನಾವತಿ ಬರುವಾಗ ಆ ಯುದ್ಧದ ಭೂಮಿಯಲ್ಲಿ ಶಿಷ್ಯರೆಲ್ಲ ಜೊತೆಗೆ ಬರುವಾಗ ಆ ಶಿಷ್ಯರಿಗೆ ತೋರಿಸಿದ್ರು ನಿಮ್ಮ ನಿಮ್ಮ ಆಯುಧಗಳೆಲ್ಲ ಇದೇ ಜಾಗದಲ್ಲಿ ಕೂತು ಹೋದದ್ದಿದೆ ನೋಡಿ ಅಂತ ಒಂದು ಕಡೆ ಎತ್ತಿ ತೋರಿಸಿದ್ರು ಕೆಲವರು ಈ ಕತೆ ಹೇಳುವಾಗ ಭೀಮಸೇನ ಗದೆ ಅಂತ ಹೇಳ್ತಾರೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು ನಾವು ಭೀಮನ ಕೈಯಲ್ಲಿ ಯಾವತ್ತಾದ್ರೂ ಗದೆ ಬಿದ್ದು ಹೋಗುದು ಅಂತಿದೆಯಾ ಭೀಮ ಯಾವತ್ತಿಗೂ ಕೈ ಬಿಟ್ಟವನೇ ಅಲ್ಲ ಮತ್ತೆ ಅವನಿಗೆ ಗದೆ ಬೇಕಿರಲಿಲ್ಲ ಫಸ್ಟ್ ಆಫ್ ಆಲ್ ಎರಡನೇದು ಅವನ ಕೈಯಿಂದ ಜಾರಿ ಹೊಡೆದು ಯಾರು ಸೋಲಿಸಿದ ಒಂದು ಇತಿಹಾಸವೇ ಇಲ್ಲ ನಮ್ಮಲ್ಲಿ ಈ ಆಟಗಾರರಲ್ಲಿ ಒಂದು ಹತ್ತು ಆಟದಲ್ಲಿ ಒಂದರಲ್ಲಿ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ಬೋದು ಅಥವಾ ಎರಡರಲ್ಲಿ ಆಗ್ಬೋದು ಹತ್ತರಲ್ಲೂ ಹತ್ತಕ್ಕಾಗ್ಲಿಕ್ಕಾಗಲ್ಲ ಹಾಗ ಆಟ ಆಡುವುದಿದ್ರೆ ಅದು ಮಾತ್ರ ಏನೇ ಯುದ್ಧ ಬಂದ್ರು ಎಲ್ಲದರಲ್ಲೂ ಜಯ ಅವನ ಪಾಲೆ ಇಂಥವನ ನಾವು ಕಥೆಯಲ್ಲಿ ಏನು ಬಹಳ ಗಂಭೀರ ಕೆಟ್ಟ ಉದ್ದೇಶದಿಂದ ಹೇಳಿರುವುದಿಲ್ಲ ಭೀಮಸೇನ ಗದೆ ಇತ್ತು ಅಂತ ಅವ್ರಿಗೊಂದು ಏನು ಭೀಮಸೇನ ಗದೆ ಸಿಕ್ತು ಅಂದ್ರೆ ದೊಡ್ಡ ಕತೆ ಹೇಳ್ಬೋದು ಅಂತ ಆ ಯೋಚನೆಯಿಂದ ಹೇಳಿರ್ತಾರೆ ಆದ್ರೆ ಅದು ತೋರಿಸಿದ್ದು ಶಿಷ್ಯರ ಗದೆಯನ್ನ ಶಿಷ್ಯರ ಕೈಯಲ್ಲಿ ಇದ್ದಂತಹ ಗದೆ ಬಿದ್ದು ಹೋದದ್ದನ್ನ ಆಚಾರ್ಯರು ತೋರಿಸಿ ಇದೇ ಜಾಗದಲ್ಲಿ ನೀವು ಹಿಂದೆ ನನ್ನ ಜೊತೆಗಿದ್ರಿ ಅನ್ನುವ ಒಂದು ಎಚ್ಚರಿಕೆಯನ್ನು ಕೊಡುವ ಹಾಗೆ ತೋರಿಸಿದ್ರು ಅಲ್ಲಿ ಈ ಘಟನೆ ನಡಿ ನಡೆದು ಮುಂದೆ ಬರಬೇಕಾದ್ರೆ ಒಬ್ಬ ಋತ್ವಿಕ ಓಡಿ ಬರ್ತಾನೆ ಓಡಿ ಬಂದು ನಮಸ್ಕಾರ ಮಾಡಿ ಆ ದಯವಿಟ್ಟು ನನ್ನ ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತ ಅವನು ಇದ್ದ ಜಾಗಕ್ಕೆ ಕರ್ಕೊಂಡು ಹೋಗಿ ಅವನು ಆಚಾರ್ಯರಿಗೆ ಅವರ ಶಿಷ್ಯರಿಗೆಲ್ಲ ಅತ್ಯಂತ ಪ್ರೀತಿಯಿಂದ ಆತಿಥ್ಯ ಮಾಡ್ತಾರೆ ಆತಿಥ್ಯ ಮಾಡಿದಾಗ ಸ್ವಲ್ಪ ಹೊತ್ತಾದ್ಮೇಲೆ ಆತಿಥ್ಯ ಮುಗಿಸಿದ್ಮೇಲೆ ಆ ವ್ಯಕ್ತಿನ ಪತ್ತೆ ಆಗ್ಬಿಡ್ತಾನೆ ಆಗ ಆಚಾರ್ಯರು ಹೇಳ್ತಾರೆ ಅದು ಯಾರು ಅಂದ್ರೆ ಈ ಜಾಗದ ದೇವತೆ ರುದ್ರ ದೇವರೇ ರೂಪದಿಂದ ಬಂದು ಈ ರೀತಿಯಾದ ಈ ಸ್ಥಳದ ನಿಯಾಮಕನಾಗಿ ನಿಂತವನು ನಮಗೆ ರಕ್ಷೆಯನ್ನು ಕೊಡ್ಲಿಕ್ಕೋಸ್ಕರ ಬಂದದ್ದು ಮತ್ತು ನನ್ನನ್ನು ಆತಿಥ್ಯ ಮಾಡ್ಲಿಕ್ಕೋಸ್ಕರ ಬಂದದ್ದು ಅಂತ ಇಲ್ಲಿಂದ ಮುಂದೆ ಇಶುಪಾತ ಅಂತ ಒಂದು ಜಾಗ ಆ ಜಾಗದಲ್ಲಿ ಆಚಾರ್ಯರಿಗೆ ಬಹಳ ವಿಶೇಷವಾದ ಆತಿಥ್ಯ ಮಾಡಬೇಕು ಅಂತ ಅನೇಕ ಜನ ಬಂದು ಆಚಾರ್ಯರು ಭಿಕ್ಷೆಗೆ ಅಂತ ಕರೆದಿರ್ತಾರೆ ಆ ಜಾಗದಲ್ಲಿ ಎಲ್ಲ ಆದ ಮೇಲೆ ಆಚಾರ್ಯರಿಗೆ ಪರೀಕ್ಷೆ ಮಾಡಬೇಕು ಅಂತ ಸಾವಿರ ರಾಜ ಕೇಳಿ ಹಿಂದೆ ಅವ್ರನ್ನ ಇನ್ನೂರಾಗಿತ್ತು ಯಾರೋ ಹೇಳಿದ್ರು ಇನ್ನೂರು ಬಾಳೆ ತಿಂದಿದ್ದಾರೆ ಅಂದ್ರೆ ಅವ್ರು ನೋಡಿಲ್ಲ ಕೆಲವೊಂದ್ಸರ್ತಿ ಘಟನೆಗಳು ಇನ್ನೊಂದ್ ಕಡೆ ಆದ್ರೂ ನಮ್ಗೂ ಅದನ್ನ ನೇರವಾಗಿ ಕಂಡಿಲ್ಲ ಆದ್ಮೆಲ್ಲ ಸುಳ್ಳು ಅಂತಾನೆ ಯಾಕೆ ನಮ್ಗಾಗದನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ ತಲೆ ಇಲ್ಲ ಅಕಸ್ಮಾತ್ ಏನಾದ್ರೂ ಅಂತದ್ದೇನಾದ್ರೂ ನಡೆದ್ ನಮ್ ಕಣ್ಣು ಮುಂದೆ ನಡೆದ್ರೆ ಇದನ್ ಮಾಡಿರ್ಲಿಕ್ಕಿಲ್ಲ ರೀ ಯಾವುದೋ ಭೂತ ಹೊಕ್ಕಿರ್ಬೇಕು ಅತ್ ಅವ್ನು ಒಳ್ಳೆ ಆಟ ಆಡಿದ ಅಂದ್ರೆ ಅವ್ನು ಬ್ಯಾಟಲ್ಲಿ ಏನು ಸ್ಪ್ರಿಂಗ್ ಇಟ್ಕೊಂಡಿರ್ಬೇಕಿಲ್ಲ ಅಂದ್ರೆ ಅಷ್ಟೆಲ್ಲ ನೂರ್ನೂರು ಆಟಗಳನ್ನ ಅಷ್ಟು ಸುಲಭದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಯಾವುದು ನೇರವಾಗಿ ಒಂದು ವಿಷಯ ತೆಗೆದುಕೊಳ್ಳುವ ಅಭ್ಯಾಸವೇ ಇಲ್ಲ ಹಾಗಾಗಿ ಆಚಾರ್ಯರ ಬಗ್ಗೆನು ನೋಡ್ಬೇಕು ಒಂದ್ಸತಿ ಅದು ನಿಜ ಆದ್ರೆ ಒಂದ್ ಸರ್ತಿ ಅವರು ಇದನ್ನ ತೋರಿಸ್ಲಿ ಅಂತ ಹೇಳಿ ಸಾವಿರ ಬಾಳೆಹಣ್ಣುಗಳು ಮತ್ತು ಅದು ಒಂದು ಕಡೆ ಸಾವಿರ ಬಾಳೆಹಣ್ಣು ಗೋವೆಯಲ್ಲಿ ಮತ್ತೊಂದ್ ಸರ್ತಿ ನಾಲ್ಕು ಸಾವಿರ ಬಾಳೆಹಣ್ಣು ಆಮೇಲೆ ಇಪ್ಪತ್ತು ತನ್ ಕೊಡದಲ್ಲಿ ಹಾಲು ಅಷ್ಟು ಹಾಲನ್ನ ಆಚಾರ್ಯರು ಊಟ ಆದ್ಮೇಲೆ ಪುಷ್ಕಳ ಭೋಜನ ಆದ್ಮೇಲೆ ಜಠರಾಜ್ಞೆಯ ಅತಿಮಾನುಷ ಶಕ್ತಿಯನ್ನ ಆಚಾರ್ಯರು ತೋರಿಸಿದ್ರು ಒಂದು ನೆನಪಿಟ್ಕೊಳ್ಬೇಕು ಇದು ಯಾವುದು ಆಚಾರ್ಯರು ಆ ಪವಾಡ ಅಂತ ತೋರಿಸ್ಲಿಕ್ಕೋಸ್ಕರ ಮಾಡಿದಲ್ವೇ ಅಲ್ಲ ನಮಗೆ ಈ ಶಬ್ದವನ್ನ ಬಳಸುವಾಗ ಬಹಳ ಎಚ್ಚರಿ ಪವಾಡ ಅಂದ್ರೆ ಇಲ್ಲದ್ದನ್ನ ಕಾಣುವಂತೆ ಮಾಡುವುದು ಮಹಿಮೆ ಅಂದ್ರೆ ಇದ್ದದ್ದನ್ನೇ ತೋರುವಂತೆ ಮಾಡುವುದು ಮಹಿಮೆ ಬೇರೆ ಪವಾಡ ಬೇರೆ ಪವಾಡ ಅಂದ್ರೆ ಅವ್ರಿಗೆ ಯಾವ್ದೋ ಒಂದು ಭೂತ ಶಕ್ತಿಯೋ ಇನ್ ಯಾವ್ದೋ ಒಂದು ಇರುತ್ತೆ ಕೈಯಲ್ಲಿ ಹೀ ಈಗ ತೆಗೆದು ಕೈ ಮುಂದೆ ಕೊಡ್ತಾ ನಿಮ್ಗೆ ವಾಚ್ ಸಿಗುತ್ತೆ ಅಥವಾ ಮುತ್ತು ರತ್ನದ್ದೇನೋ ಸಿಗುತ್ತೆ ಒಂದು ಓಲೆ ಸಿಗುತ್ತೆ ಕೈಯಲ್ಲಿ ಬೂದಿ ಬರುತ್ತೆ ಇಂಥದ್ದೇನೇನೋ ಇರುತ್ತೆ ಇದು ಸೃಷ್ಟಿಯ ಮಹಿಮೆ ಇದು ಸೃಷ್ಟಿಕರ್ತನದ್ದೇ ಮತ್ತೊಂದು ಶಕ್ತಿ ಅಂತೆಲ್ಲ ಜನರಿಗೆ ಅವರು ಬಡಾಯಿ ಬಿಡ್ತಾರೆ ಹಾಗೆ ಬಡಾಯಿ ಬಿಡುವವರು ಒಂದ್ಸರ್ತಿ ವಿದ್ಯಾಮಾನ್ಯರ ಅಂತಹದ್ದೊಂದು ಪ್ರಸಂಗ ಬಂದಾಗ ವ್ಯಕ್ತಿಯನ್ನು ಕರೆಸ್ಲಿಕ್ಕೆ ಹೇಳಿದ್ರು ಬರ್ಲೇ ಇಲ್ಲ ವ್ಯಕ್ತಿ ಎಲ್ಲ ಜನರ ಹತ್ರ ಬಹಳ ಏನೇನೋ ಮಕ್ಕಳನ್ನೆಲ್ಲ ಮರಳು ಮಾಡಿ ಬಂದವರನ್ನೆಲ್ಲಾ ಆ ತಾನು ದೊಡ್ಡ ವ್ಯಕ್ತಿಯಿಂದ ತೋರಿಸಿದ ಹಾಗೆ ಮಾಡಿದವರು ಹ್ಮ್ ಜಾಗಕ್ಕೆ ಬರ್ಲೇ ಇಲ್ಲ ಮನೆಗೆ ಕೇಳಿದ್ರಂತೆ ಅಲ್ಲ ನಿಮ್ಗೊಂದು ದೊಡ್ಡ ಸ್ಟೇಜ್ ಇತ್ತು ಸಿಕ್ಕಾಪಟ್ಟೆ ಸಾವಿರಾರು ಜನ ಇದ್ರು ಅಂತಹ ಜಾಗದಲ್ಲಿ ನಿಮ್ಮ ಈ ಪ್ರದರ್ಶನ ಮಾಡ್ಬೋದಿತ್ತಲ್ಲ ಅಯ್ಯೋ ಅವರಿದ್ದ ಜಾಗಕ್ಕೆ ನಾನು ಹೋಗ್ಲಿಕ್ಕಾಗಲ್ಲ ಯಾಕೆಂದ್ರು ಅವ್ರು ಸಿಕ್ಕಾಪಟ್ಟೆ ಮಂತ್ರಶಕ್ತಿಯಿಂದ ಗಾಯತ್ರಿಯ ಜಪದ ಸಿದ್ಧಿ ಇದೆ ನಮ್ಗೆ ಗಾಯತ್ರಿ ಜಪ ಸಿದ್ಧಿ ಇದ್ದಲ್ಲಿ ಹೋಗ್ಲಿಕ್ಕಾಗಲ್ಲ ಅವರ ಭೂತ ಬರಲ್ಲ ಅಲ್ಲಿಗೆ ಅವ್ರು ಹೇಳಿಕ್ ಕೇಳಲ್ಲ ಅದು ನಾವು ಏನ್ ಮಾಡ್ತೇವೋ ಅದ್ರ ಉಲ್ಟ ಮಾಡ್ಬೇಕು ಅವ್ರು ನಾವು ಕಾಲ್ ತೊಳ್ದೆಲ್ಲ ನಮ್ಮ ಕ್ಲೀನ್ ಮಾಡಿ ಜಪ ಕೊಡ್ಬೇಕಾದ್ರೆ ಅವ್ರು ಗಲೀದ್ ಮಾಡ್ಕೊಂಡು ಬಂದೆ ಎರೀದಂದ್ರೆ ಕೆಟ್ಟದ್ದು ಅಂತಲ್ಲ ಮೈಲಿಗೆಯ ಸಂಗತಿಗಳನ್ನು ಮಾಡ್ಕೊಂಡು ಬಂದು ಆ ಮಂತ್ರ ಸಿದ್ಧಿಯನ್ನು ಪಡಿಬೇಕಾದದ್ದು ಅಂದ್ರೆ ದುಷ್ಟಶಕ್ತಿಗಳ ಕ್ರಮ ಬೇರೆಯವರು ಇರುತ್ತೆ ಹೀಗೆ ಅಹ್ ಆಚಾರ್ಯರು ಪವಾಡ ತೋರಿಸುವ ಉದ್ದೇಶದಿಂದ ಮಾಡಿದ್ದಲ್ಲ ಅಥವಾ ತನ್ನ ದೊಡ್ಡತನವನ್ನು ಸಮಾಜಕ್ಕೆ ಬಿಂಬಿಸಬೇಕು ಅಂತ ಹೇಳಿದ್ದಲ್ಲ ಬೇಕು ಅಂತ ಕಿಳಿಗೆಳಿಗಳಾಗಿ ಕುತ ಕುತರ್ಕವನ್ನು ಅಥವಾ ಕುಯುಕ್ತಿಯನ್ನು ತೋರಿದಾಗ ಆಚಾರ್ಯಕ್ಕೆ ಉತ್ತರದ ರೂಪದಲ್ಲಿ ತನ್ನ ಅಸಾಧಾರಣ ಗುಣವನ್ನು ತೋರಿಸಿದ್ರು ಗೋವೆ ಹತ್ರ ಬರುವಾಗ ಪಶುಪೆ ಅಂತ ಒಂದು ಜಾಗದಲ್ಲಿ ಒಬ್ಬ ರಾಜ ಆಚಾರ್ಯರನ್ನ ಅಹ್ ತುಂಬಾ ಆ ಅವಗಣನೆ ಮಾಡಿದ ಏನೋ ಸುಮ್ನೆ ಈ ಮಂತ್ರ ವಿಂತ್ರ ತಂತ್ರ ಅಂತೆಲ್ಲ ಏನೋ ಹೇಳಿ ಊರವರ ಮನೆ ಮನಸ್ಸಾಳ್ ಮಾಡ್ತಾನೆ ಇವನಿಗೆ ಒಂಚೂರು ಊಟ ದುಡಿಲಿಕ್ಕಾಗಲ್ಲ ಅಂತ ಹೀಗೆಲ್ಲ ಅದು ಇವತ್ತಿಗೂ ಅವತ್ತಿಗೂ ಎಲ್ಲಾ ಕಾಲದಲ್ಲಿ ಇಂಥ ಮಾತುಗಳು ಬಂದೇ ಬರುತ್ತೆ ಹಾಗಾಗಿ ಮಂತ್ರ ತಂತ್ರ ಎಲ್ಲ ಪುರೋತಶಾರಿ ಅಂತ ನಾವು ಇವತ್ತೇನ್ ಕೇಳ್ತೀವಿ ಹಾಗೆ ಆ ಕಾಲದಲ್ಲೂ ಇದು ಬ್ರಾಹ್ಮಣರು ಅವರಿಗೆ ಹೊಟ್ಟೆಪಾಡಿಗೆ ಮಾಡ್ಕೊಂಡದ್ದು ಇದರಲ್ಲಿ ಎಂತ ಶಕ್ತಿ ಇಲ್ಲ ಅದೆಲ್ಲ ಒಂದು ತಿಳಲಿ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲದ ಇಲ್ಲದೆ ಇಲ್ವಾ ಆದ್ರೆ ಬಾರಿ ಕೇಳಲಿಕ್ಕೆ ದೊಡ್ಡ ವಿಷಯ ಅಂತ ಅನ್ನಿಸುವ ರೀತಿಯ ಮಂತ್ರಗಳ ಒಂದು ಬೋಗಸ್ ವಿಷಯಗಳಿದೆಲ್ಲ ಅಂತ ವಾದ ಮಾಡಿದ್ರು ಆಚಾರಾಗ ಮಂತ್ರದ ಶಕ್ತಿ ಏನು ಅಂತ ತೋರಿಸ್ಬೇಕಿತ್ತು ತಾನೇನುಂತೂ ತೋರಿಸುವ ಉದ್ದೇಶ ಅಲ್ಲ ಮಂತ್ರಕ್ಕೆ ಬಲ ಇದೆ ಮಂತ್ರವನ್ನ ಜಪಿಸುವವನಿಗೆ ಬಲ ಇದೆಯೋ ಅಂತ ಯೋಚನೆ ಮಾಡಬೇಕು ಹೊರತು ಮಂತ್ರಕ್ಕೆ ಬಲ ಇದೆಯೋ ಅಂತ ನೀನು ಯೋಚನೆ ಮಾಡುದಲ್ಲ ನಿನಗೆ ಅಷ್ಟು ಸಂದೇಹ ಇದ್ರೆ ನಾನು ಅದನ್ನು ಜಪಿಸಿ ತೋರಿಸ್ತೇನೆ ಅಂತ ಔಷಧಿ ಸೂಕ್ತವನ್ನ ಹೆಸರು ಕಾಳನ್ನ ಕೈಯಲ್ಲೇ ಹಿಡಿದು ಆ ಸೂಕ್ತವನ್ನ ಜಪಿಸಿ ಮುಗಿಸುವಷ್ಟರಲ್ಲಿ ಅದು ಕಾಳು ಮೊಳಕೆಯೊಡೆದು ಎತ್ತರಾಗಿ ಗಿಡವಾಗಿ ಅಲ್ಲೇ ಮತ್ತೆ ಕಾಳು ಬಿಟ್ಟು ಮತ್ತೆ ಹೊಸ ತೆನೆಯನ್ನು ಕೂಡ ಕೊಟ್ಟು ತೆಗೆದು ತೋರಿಸಿದ್ರು ಇದು ಔಷಧಿ ಸೂಕ್ತದ ಶಕ್ತಿ ಔಷಧಿ ಸೂಕ್ತ ಶಕ್ತಿ ಇಲ್ಲ ಅಂತ ಹೇಳಬೇಡ ನಾವು ಔಷಧಿ ಸೂಕ್ತವನ್ನ ಜಪಿಸ್ಲಿಕ್ಕೆ ಅರ್ಹತೆಯನ್ನು ಪಡೆದಿದ್ದೇವೋ ಇಲ್ಲವಂತ ಮಾತ್ರ ನೀನ್ ಯೋಚನೆ ಮಾಡಿ ಅವನು ಕಂಗಾಲಾದ ಇಲ್ಲ ನಿಮ್ಮ ಮಾತನ್ನ ನಾನು ಶ್ರದ್ಧೆಯಿಂದ ಒಪ್ಪಿಕೊಡ್ತೇನೆ ತಪ್ಪಾಯ್ತು ಅಂತ ಆಮೇಲೆ ಆಚಾರ್ಯರನ್ನ ಆ ಗೌರವಿಸಿದ ಹಾಗೆ ಇನ್ನೊಬ್ಬ ರಾಜ ಆಚಾರ್ಯರನ್ನ ತಡಿಬೇಕು ಅಂತ ಪ್ರಯತ್ನಿಸಿದ ಅಂದ್ರೆ ಈ ಕುಮ್ಮಕ್ಕ ಕೊಡೋರು ಒಂದಿಷ್ಟು ಇರ್ತಾರೆ ಇವರೆಲ್ಲ ಊರು ಹಾಳು ಮಾಡ್ತಾರೆ ಜನರು ತಲೆ ಹಾಳ್ಮಾಡ್ತಾರೆ ಹಿಂದಿನ ಸಂಪ್ರದಾಯ ಹಾಳು ಮಾಡ್ತಾರೆ ಎಲ್ಲಾ ಕಾಲದಲ್ಲಿ ಇದ್ದದ್ದೇ ವಸ್ತು ಹೇಳಿದಾಗ ಹಿಂದಿನ ಸಂಪ್ರದಾಯ ಹಾಳಾಯ್ತು ಅಂತ ಗೊಬ್ಬೆ ಹೊಡೆಯುವರೆ ಜಾಸ್ತಿ ಯಾಕೆಂದ್ರೆ ಆ ತನಕ ಒಪ್ಪಿಕೊಂಡು ಅದನ್ನು ಕೂಡ್ಲೆ ಬದಲಾಯಿಸಬೇಕು ಅಂದ್ರೆ ಸಾಮಾನ್ಯ ಯಾರ ಮನಸ್ಸು ಕೂಡ ಅಭ್ಯಾಸದ ಬಲದಿಂದ ಹಿಂದಕ್ಕೆ ಸರಿಯತ್ತ ಹೊರತು ಒಪ್ಕೊಳ್ಳಿಕ್ ಮುಂದೆ ಬರಲ್ಲ ಅದು ಆಚಾರ್ಯರಿಗೂ ಇತ್ತು ಹಾಗೆ ಅವನು ತಡೆದ್ರೆ ಆ ತಡೆದ್ರಿಂದ ಅವನು ವಂಶನಾಶ ಆಯ್ತು ಆಚಾರ್ಯನನ್ನ ವಿರೋಧಿಸಿ ಆಚಾರ್ಯರಿಗೆ ತಡೆ ಮಾಡಬೇಕು ಅಂತ ಮಾಡಿದ ಪ್ರಯತ್ನ ಬಂದ ಮೇಲೆ ಆಚಾರ್ಯರ ದಿವ್ಯ ಪ್ರಭೆಯನ್ನ ಕಂಡು ಕಂಗಾಲಾದ ಆದ್ರೆ ಆ ದುರಾಲೋಚನೆಯನ್ನು ಅವನು ತೆಗೆದುಕೊಂಡ ನಿರ್ಧಾರದಿಂದ ಅವನ ಇಡೀ ಬದುಕೆ ನಾಶ ಆಯಿತು ಅಂತ ಹೇಳುತ್ತಾರೆ ಇನ್ನೊಂದು ಊರಿನ ಅಂದ್ರೆ ಈ ಹಾಡುವುದು ತನ್ನದು ಆಚಾರ್ಯರ ಒಂದು ಸಹಜ ಗುಣ ಅದು ಹಾಡ್ಬೇಕು ಅಂತ ಹಾಡುದಲ್ಲ ಮಾತು ಹಾಡಿನ ಹಾಗೆ ಇರ್ತಿತ್ತು ಅದನ್ನ ದೇವಲೋಕದ ಜನ ಕೂಡ ಬಂದು ಕೇಳಿ ಸಂತೋಷಪಡುದು ಅದು ಈಗದ್ದಲ್ಲ ನಿಮ್ಗೆ ಹಿಂದೆ ಮೊನ್ನೆಯ ಕಥೆ ನೆನಪಿದ್ರೆ ಮೂರು ವರ್ಷದ ಮಾಣಿ ಅಪ್ಪನ ಜೊತೆಗೆ ಹೋಗುವಾಗ್ಲೂ ಹಾಡ್ತಿದ್ದ ಅಪ್ ಇವ್ನ ಹಾಡುದು ಅಪ್ಪದ ಕರ್ತ ಹೇಳುದು ಹಿಂದಿನ ದಿವಸ ಹೇಳ್ತಿದ್ರು ಅಪ್ಪ ನಾಳೆ ಈ ಹಾಡುಗಳನ್ನ ಹೇಳ್ತೇನೆ ರಾಮಾಯಣದ ಈ ಶ್ಲೋಕ ಮಹಾಭಾರತದ ಈ ಶ್ಲೋಕ ಪುರಾಣದ ಈ ಶ್ಲೋಕ ಅಂತ ಹೇಳ್ತಿದ್ರು ಹಿಂದಿನ ದಿವಸ ಅದನ್ನ ಹೇಳಿದ್ರೆ ಮರು ದಿವಸ ಹುಡುಗ ಅದನ್ನು ಸ್ಪೇಜ್ ಅಲ್ಲಿ ಹಾಗೆ ಆ ಹಾಡುವಿಕೆ ಅಂತ ಆಚಾರ್ಯರಿಗೆ ಬಹಳ ಇಷ್ಟವಾದ ಸಂಗತಿ ಆ ಹಾಡುವುದರಿಂದಲೇನೆ ಮರಗಿಡಗಳಲ್ಲಿ ಒಳ್ಳೆಯ ಫಸಲು ಬರುತ್ತೆ ಅಂತದನ್ನ ಆಚಾರ್ಯರು ತೋರಿಸಿದ್ರು ಕೂತವರಿಗೂ ಕೂಡ ಮೈ ಹೋಗಿತ್ತು ದೇವತೆಗಳು ಕೂಡ ಗಂಧರ್ವರು ಕೂಡ ನಾವು ಗಂಧರ್ವ ಗೀತ ಸಪುಣಸ್ಯ ಈ ಗಂಧರ್ವ ಗೀತೆಯಲ್ಲಿ ನೈಪುಣ್ಯವಂತಿದ್ದ ಆಚಾರ್ಯರ ಮುಂದೆ ನಮ್ಮ ಗಾನ ವಸತ ಅವರು ಗಾನಕ್ಕೋಸ್ಕರನೇ ಇರುವವರು ಅವರ ಬದುಕು ಅವರೇ ಕಂಗಾಲಾಗಿ ಆಚಾರ್ಯರ ಮಾತಿನ ಶೈಲಿಗೆ ಅಥವಾ ಅವರ ಗೀತದ ಪ್ರಭೆಗೆ ತಾವು ಸಣ್ಣಗಾದ್ರು ಅಂತ ಹೇಳ್ತಾರೆ ಹೀಗೆ ಪ್ರಯಾಣದ ಉದ್ದಕ್ಕೂ ಅನೇಕ ತರಹದ ಅಪರೂಪದ ಮಹಿಮೆಗಳು ಶಿಷ್ಯರಿಗೆ ಅನುಭವಕ್ಕೆ ಬಂತು ದೇವತೆಗಳಂತೂ ಈ ಘಟನೆಗಳನ್ನ ಕೇಳಿ ಕೇಳಿ ನೋಡಿ ನೋಡಿ ನಮ್ಮ ಬದುಕು ತಣಿಯಿತು ಇಂಥ ಆಚಾರ್ಯರನ್ನ ದೇವಲೋಕದಲ್ಲಿ ಯಾವಾಗಲೂ ಇದ್ದು ನಮ್ಮ ಹತ್ರ ಅನೇಕ ತರಹದ ಆ ಸ್ಪರ್ಧೆ ಅವರಲ್ಲೂ ಆದ್ರೂ ಅಲ್ಲಿ ಬೇಕಾದಷ್ಟು ರೀತಿಯ ಆಟಗಳೆಲ್ಲ ಅದು ಪನಿಷತ್ತುಗಳು ಹೇಳ್ತಾರೆ ಪ್ರಾಣನ ಜೊತೆಗೆ ಏನೇನು ಆಟಗಳಾದವು ಇಂದ್ರನಿಗೆ ಎರಡು ಮೂರು ಸರ್ತಿ ಆಚಾರ್ಯರ ಜೊತೆಗೆ ಸೋಮಪಾನ ಮಾಡ್ಲಿಕ್ಕೆ ನನಗೆ ಅರ್ಹ ಧೈರ್ಯ ಅಂತೆಲ್ಲ ಚರ್ಚೆ ನಡೆದಾಗ ಆಚಾರ್ಯರು ಎರಡು ಸರ್ತಿ ಗೆದ್ದು ಮೂರನೇ ಸತ್ಯು ಗೆದ್ರೆ ಅವನಿಗೆ ನಾಳೆ ಸೋಮಪಾನವೇ ಇಲ್ಲಾಗುತ್ತೆ ಅಂತ ಅವನಿಗೆ ಒಂದು ಗೆಲ್ಲಿಕ ಅವಕಾಶ ಅಂತ ಮೂರನೇ ಸತ್ಯ ಬಿಟ್ಟು ಕೊನೆಗೆ ಅವನ ಯಜ್ಞದಲ್ಲಿ ಸೋಮಪಾನ ಮಾಡಿದ ಅಂತ ಹೀಗೆಲ್ಲ ಅಹ್ ಸಭಾದಿತಾಸು ಅಂತ ಆ ಸಭೆಯಲ್ಲಿ ಜಯ ಜಯವನ್ನ ಸಂಪಾದಿಸಿದ ಕಥೆಯನ್ನೆಲ್ಲ ಉಪನಿಷತ್ತುಗಳು ಹೇಳ್ತಾರೆ ಉಪನ್ಯಾಸಕ್ಕೆ ಕೂದ್ರೆ ಊರೆಲ್ಲ ಹಬ್ಬ ಮೈಕ್ ಇರ್ಲಿಲ್ಲ ಅಷ್ಟು ಜನರಿಗೂ ಬೇಕಾದಷ್ಟು ಕಿವಿಗೆ ಆನಂದ ನೀಡುವ ಅವರ ಮಾತಿನ ಪ್ರಭೆ ಸ್ಪಷ್ಟವಾಗಿ ಒಂದೊಂದು ಶಬ್ದವೂ ಕೂಡ ಕಿವಿಗೆ ಬಡಿಬೇಕು ಎದೆಯಲ್ಲಿ ನುಗ್ಗಬೇಕು ಮನಸ್ಸಿನಲ್ಲಿ ಇಳಿದು ಅದನ್ನು ನಾಳೆ ನೆನಪಿಸಿಕೊಂಡಾಗ ತಕ್ಷಣವೇ ಅದೇ ಮಾತು ಎದ್ದು ಅವರ ಮನಸ್ಸಿನಲ್ಲಿ ಅನುರಣನ ಆಗಬೇಕು ಆ ರೀತಿ ಮಾತುಗಳು ಹೊರಡ್ತಾ ಇತ್ತು ಮಧ್ಯದಲ್ಲಿ ಆಚಾರ್ಯರ ಮಾತಿನ ಉಪನ್ಯಾಸಗಳನ್ನ ಕೇಳಲಿಕ್ಕೆ ದೇವಲೋಕದಿಂದ ಶೇಷಾದಿ ದೇವತೆಗಳು ಕೂಡ ಅಲ್ಲಿ ಇಣುಕಿ ನೋಡ್ತಿದ್ರಂತೆ ಶಿಷ್ಯರು ಒಂದ್ಸರ್ದಿ ಏನು ನಾವು ಕೂತ ಜಾಗದಲ್ಲಿ ಇರುವ ದೀಪಕ್ಕಿಂತ ಹೆಚ್ಚು ಬೆಳಕಿದೆಯಲ್ವಾ ಅಂತ ಮೇಲೆ ನೋಡಿದ್ರೆ ಠಕ್ ಅಂತ ಮಾಯ ಆಯ್ತಂತು ಆ ಮೋಡದ ಮನೆಯಲ್ಲಿ ಶೇಷಾದಿ ದೇವತೆಗಳೆಲ್ಲ ಶ್ರದ್ಧೆಯಿಂದ ಅವ್ರು ಮಾಡುವ ಉಪನ್ಯಾಸವನ್ನ ಪಾಠವನ್ನ ಕೇಳಿ ನಮ್ಗೆ ಹೊಸ ವಿಷಯ ನಮ್ಗಿದು ಹೊಸ ಸಂಗತಿ ಇಂತ ಖುಷಿ ಅಂತ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಪರಸ್ಪರ ಅವರಲ್ಲಿ ಒಂದು ಚರ್ಚೆ ನಡೆಯಿತು ಮುನಿಗಳು ಶೇಷನನ್ನ ಕೇಳ್ತಾರೆ ಈ ಆಚಾರ್ಯರ ಪ್ರವಚನ ನೀವು ಇಷ್ಟು ಕೇಳ್ತೀರಲ್ವ ನೀವೆಲ್ಲ ಆಸ್ವಾದಿಸ್ತಿರಲ್ವಾ ಇದರ ಫಲ ಏನು ಅದಕ್ಕೆ ಹೇಳ್ತಾನೆ ಇದನ್ನು ಶ್ರದ್ಧೆಯಿಂದ ಕೇಳಿ ಅನುಷ್ಠಾನಕ್ಕೆ ತಂದ್ರೆ ಮತ್ತೊಮ್ಮೆ ಈ ಸಂಸಾರದ ಜಂಜಾಟ ಇಲ್ಲ ಬಿಡುಗಡೆಯೇ ಫಲ ಯಾಕೆಂದ್ರೆ ಉಳಿದ ಎಲ್ಲ ಕಡೆಯಲ್ಲಿ ಏನೇ ಉಪಾಸನೆ ಮಾಡಿದ್ರು ಆ ಮದ್ಯದ ಸಂಗತಿಗಳು ದೇವರ ಜೊತೆಗಿನ ಸಂಬಂಧ ದೇವತೆಗಳ ಜೊತೆಗಿನ ಅನುಬಂಧ ಇದೆಲ್ಲ ಎಲ್ಲೆಲ್ಲೋ ಆಗ್ಬಿಡುತ್ತೆ ಕೆಲವರು ಇಲ್ಲಿ ಮಾತ್ರ ಬೇರೆ ಒಟ್ಟಿಗೆ ಹೋದ್ಮೇಲೆ ಎಲ್ಲ ಒಂದೇ ಅಂತಾರೆ ಇನ್ನು ಕೆಲವರು ಇಲ್ಲೂ ಒಂದೇ ಅಲ್ಲೂ ಒಂದೇ ಎಲ್ಲ ಒಂದೇ ಅಂತಾರೆ ಎಲ್ಲ ಒಂದೇ ಆದರೆ ಅದು ಕಲ್ಗೊಂಡಾದ್ರೆ ನಾವು ಕಲ್ಗೊಂಡಾಗೋದಕ್ಕೆ ಇಷ್ಟಪಡ್ತೇವೆ ಯಾರಾದ್ರೂ ಅವ್ರೇನ್ ಹೇಳುದು ನಿರ್ಗುಣ ಅಂತ ಹೇಳುದು ಇಲ್ಲಿಂದ ಆಚೆಗೆ ಹೋದ್ರೆ ಮೋಕ್ಷ ಆಗುದು ಅಂದ್ರೆ ಏನರ್ಥ ಅಂದ್ರೆ ನಿರ್ಗುಣ ಯಾವುದೇ ಗುಣರಹಿತತ್ವ ಕನಿಷ್ಠ ಪಕ್ಷ ಈಗ ನಮ್ದಿಂಗ್ ಇಷ್ಟಾದ್ರೂ ಗುಣಗಳನ್ನ ನಾವು ಆಸ್ವಾದನೆ ಮಾಡ್ತೇವೆ ಇನ್ನೊಬ್ಬರ ಗುಣವನ್ನ ಗುರುತಿಸ್ಕಿತ್ತು ನಮ್ಗೆ ಶಕ್ತಿ ಇದೆ ಆಗ ಅದು ಇಲ್ಲ ಅಂದ್ರೆ ಯಾರಾದ್ರೂ ಒಪ್ಕೊಳ್ತಾರ ಕಲ್ಲಿನ ಹಾಗೆ ಜಡ ಆಗುದು ನಮ್ಮ ಒಂದು ರುಬ್ಬು ಕಲ್ಲಿದೆ ನಾಳೆ ನಿನ್ನನ್ನು ರುಬ್ಬು ಮಾಡ್ತೇನೆ ಬೇಡ ರುಬ್ಬು ಅಂದ್ರೆ ನಿಮ್ಗೆ ಸ್ವಲ್ಪ ತುಂಬಾ ಸಣ್ಣ ವಿಷಯ ಅನ್ಸುತ್ತೆ ತುಂಬಾ ಬೆಲೆ ಬಾಡುವ ಕೊಹಿನೂರು ವಜ್ರವನ್ನಾಗಿಸ್ತೇನೆ ನಿನ್ನನ್ನು ಅಂತ ಯಾರನ್ನಾದ್ರೂ ಈಗ ಇರುವ ಸುಖ ತಿನ್ನುವಾಗುವ ಸುಖ ನೋಡುವಾಗುವ ಸುಖ ಕೇಳುವಾಗುವ ಸುಖ ಮುಟ್ಟುವಾಗುವ ಸುಖ ಓಡಾಡುವಾಗುವ ಸುಖ ಯಾರ್ಯಾರತ್ರೋನು ಹೇಗೆಗೋ ಸಂಭಾಷಿಸುವಾಗುವ ಸುಖ ಇದ್ಯಾವುದೂ ಇಲ್ಲದ ಕೊಹಿನೂರು ವಜ್ರವನ್ನಾಗಿಸ್ತೇನೆ ನಿನ್ನನ್ನು ಅಂತ ನಮ್ಗೆ ಯಾರಾದ್ರೂ ಹೊರ ಕೊಟ್ರೆ ನಾವ್ ಆಗ್ಲಿಕ್ಕೆ ನಡೀ ಇದ್ದೇವಾ ಮೋಕ್ಷ ಅಂದ್ರೆ ಅಥವಾ ನಾನು ಅವನಾಗುವುದು ನಾನು ನಾನಾಗುವುದು ಮೋಕ್ಷ ನಾನು ಇನ್ನೊಂದಾಗುವುದಲ್ಲ ನಾನು ಹೇಗಿದ್ದೇನೋ ಹಾಗೇ ಇರಬೇಕು ಅನ್ನೋದು ಮೋಕ್ಷ ಇದು ಆಚಾರ್ಯರ ಶಾಸ್ತ್ರದ ಫಲ ಇದು ನಿಜವಾಗಿ ನನ್ನನ್ನು ನಾನು ಪರಿಚಯಿಸಿಕೊಂಡು ಭಗವಂತನಿಗೆ ನನಗೆ ಇರುವ ಸಂಬಂಧ ಏನು ಅವನು ಈಶಾ ನಾನು ದಾಸ ಅನ್ನುವ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಳ್ಳುವುದೇ ನಿಜವಾದ ಶಾಸ್ತ್ರದ ಫಲ ಅದರಿಂದ ಸಿಗುವಂತಹದ್ದು ಭಗವಂತನ ಜೊತೆಗಿನ ಒಡನಾಟ ಆನಂದ ಅದರಲ್ಲಿ ವಿಭಾಗಗಳಿವೆ ಯಾಕೆಂದ್ರೆ ನಮ್ಮಲ್ಲಿ ತಾರತಮ್ಯ ಅನ್ನುವ ಶಬ್ದವನ್ನು ತುಂಬಾ ತಪ್ಪಾಗಿ ಬಳಸ್ತೇವೆ ನಾವು ಅವ್ರು ತುಂಬಾ ತಾರತಮ್ಯ ಮಾಡ್ತಾರೆ ಅಂತ ಎಲ್ಲಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ ತಾರತಮ್ಯ ಅಂದ್ರೆ ಪಕ್ಷಪಾತ ಅನ್ನುವ ಅರ್ಥದಲ್ಲಿ ನಾವು ಪಕ್ಷಪಾತ ಅನ್ನುವ ಅರ್ಥದಲ್ಲಿ ತಲೆಯಲ್ಲಿ ಇಟ್ಕೊಂಡಿರುವುದು ಮಾತಾಡುವುದು ತಾರತಮ್ಯ ಅಂತ ತಾರತಮ್ಯ ಅನ್ನೋದು ಇವತ್ತಿಗೂ ಇದೆ ಪ್ರೋಟೋಕಾಲ್ ಅಂತ ಮಾತಾಡೋಲ್ಲ ನಾವು ಹೈರಾಕಿ ಅಂತ ಮಾತಾಡೋಲ್ವಾ ಪ್ರಧಾನಮಂತ್ರಿ ಅಥವಾ ಒಬ್ಬ ತಂದು ಕೂಡಿಸಿದವನ್ನ ತಕ್ಷಣ ಅಥವಾ ಅಲ್ಲಿ ಮರ್ಯಾದೆ ಮಾಡ್ತಾರ ಏ ಎಲ್ಲ ಒಂದೇ ಪ್ರಧಾನ ಮಂತ್ರಿಗೂ ಕೊಡಬೇಕು ಈ ಕಡೆಯಿಂದ ಕಾರ್ಯಕರ್ತನು ಕೊಡ್ಬೇಕು ಈ ಕೇಂದ್ರ ಜಿಲ್ಲಾಧ್ಯಕ್ಷನೂ ಕೊಡ್ಬೇಕು ಗ್ರಾಮಾಧ್ಯಕ್ಷ ಕೊಡ್ಬೇಕು ಇನ್ನ ನಮ್ಮ ಈ ಸಂಸ್ಥೆಯ ಪ್ರೆಸಿಡೆಂಟ್ ಅನ್ನು ಕುಡಿಸ್ತೇವೆ ಅಂತಂದ್ರೆ ಯಾರಾದ್ಮೇಲೆ ಯಾರು ಕೊಡ್ಬೇಕು ಅದು ರಾಜ್ಯ ಕೇಂದ್ರದ ಮಂತ್ರಿಗಳು ಕ್ಯಾಬಿನೆಟ್ ಸಚಿವರು ಆಮೇಲೆ ಮಂತ್ರಿಗಳು ಮಂತ್ರಿಗಳ ನಂತರ ಅಲ್ಲಿ ಬರುವಂತಹ ಆ ಸಚಿವರು ಆ ನಂತರ ಎಲ್ಲಿ ಆದ್ರೂ ಅವಕಾಶ ಇದ್ರೆ ಜಿಲ್ಲಾಧಿಕಾರಿಗಳು ಇಂಥವ್ರು ಯಾರಾದ್ರೂ ಬರ್ತಾರೆ ಅವರು ಆ ಕ್ಷೇತ್ರದ ಪ್ರಧಾನ ವ್ಯಕ್ತಿ ಆಗಿದ್ರೆ ಇಲ್ಲಾಂದ್ರೆ ಅವರನ್ನ ಮಧ್ಯದಲ್ಲಿ ತಂದು ಕುಡಿಸ್ಲಿಕ್ಕಿಲ್ಲ ಏನ್ರಿ ಎಲ್ಲ ಸಮಾನ ಅಲ್ವಾ ನಾವು ಓಹ್ ಸಮಾನ ಅಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲವೋ ನಾವೆಲ್ಲ ಸಮಾನರು ನಮ್ಮ ರಕ್ತ ಒಂದೇ ಬಣ್ಣ ಆಯ್ತು ಹಾಗಾದ್ರೆ ಓ ಪಾಸಿಟಿವ್ ಬಿ ಪಾಸಿಟಿವ್ ಏನ್ ನೆಗೆಟಿವ್ ಅಂತ ಯಾಕೆ ಕೊಡಿ ಕೋಳಿ ರಕ್ತವನ್ನು ಕೊಟ್ಬಿಡಿ ಅಲ್ಲಿ ರಕ್ತ ಒಂದೇ ಅಲ್ವಾ ನಾವು ಮಾತಾಡುವಾಗ ಏನ್ ಮಾತಾಡ್ತೇವೋ ಅದು ರೂಢಿ ಬರಲ್ಲ ಅದು ಕೇವಲ ಸಾಹಿತ್ಯದ ಭಾಷಣಗಳಷ್ಟೇ ಜೀವನದಲ್ಲಿ ಎಲ್ಲೂ ಅದಕ್ಕೂ ಒಂದು ಇವ್ರಿಷ್ಟು ಮಾತಾಡೋರು ಸಮಾನತೆ ಅಂತ ಹೇಳಿ ಯಾರು ಆ ಸಾಹಿತಿ ಮಾತಾಡ್ತಾನೋ ಡ್ರೈವರಿಗೂ ಅವನಿಗೆ ಒಂದೇ ಸಂಬಳ ಕೊಟ್ಟರೆ ಒಪ್ಕೊಳ್ತಾನ ಕೇವಲ ಇದನ್ನ ಬರೀ ಜನರನ್ನ ಬೇಸ್ತು ಬೀಳಿಸುವ ಬೋಗಸ್ಮಾತುಗಳು ಆದ್ರೆ ತಾರತಮ್ಯ ಅನ್ನೋ ಶಬ್ದಕ್ಕೇನ ಅರ್ಥ ಅಂದ್ರೆ ಅವನಿಗೆ ಎಷ್ಟು ತಾಕತ್ತಿದೆ ಆ ತಾಕತ್ತಿಗೆ ಅವನಿಗೆ ಕೆಲಸ ಕೊಟ್ಟು ಆ ಕೆಲಸಕ್ಕೆ ತಕ್ಕ ಸಂಬಳ ಕೊಟ್ಟು ಅದಕ್ಕೆ ಸರಿಯಾದ ಗೌರವ ನೀಡಿದ್ರೆ ಅದು ತರ ತಮ ಭಾವ ಒಬ್ಬ ತಾಕತ್ತಿನಲ್ಲಿ ಸ್ವಲ್ಪ ಎತ್ತರ ಇದ್ದಾನೆ ಇನ್ನು ತಾಕತ್ತಿನಲ್ಲಿ ಕಮ್ಮಿ ಇದ್ದಾನೆ ಆದ್ರೆ ನನಗೆ ಇವನಿಗೆ ಮರ್ಯಾದೆ ಕೊಡುವುದಕ್ಕಿಂತ ಹೆಚ್ಚು ಇವನಿಗೆ ಕೊಡಲೇಬೇಕು ಅದು ಅಂಡರ್ಸ್ಟುಡ್ ಅದು ಅದು ಲೋಕದಲ್ಲಿ ಇದೆ ಅದರ ಶಾಸ್ತ್ರದಲ್ಲಿ ಹೇಳಿದ ತಕ್ಷಣ ಈ ಮಧ್ಯಮತದಲ್ಲಿ ಬರೀ ತಾರತಮ್ಯ ಯಾರಿಗೂ ಒಂದು ಸರಿಯಾಗಿ ನೋಡಿ ಅನೀಕ್ವಲ್ ಆದವರನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ರೆ ಅದು ಅನೀಕ್ವಲ್ ಟ್ರೀಟ್ಮೆಂಟ್ ಅನೀಕ್ವಲ್ ಆದವರನ್ನ ಅನೀಕ್ವಲ್ ಆಗಿ ಟ್ರೀಟ್ ಮಾಡಿದ್ರೆ ಅದು ಈಕ್ವಲ್ ಟ್ರೀಟ್ಮೆಂಟ್ ನಾವು ಅದರ ಶಬ್ದದ ಸರಿಯಾದ ವಿವರ ಕೊಡದೇ ಇರುವುದರಿಂದ ಜನಕ್ಕೆ ಎಲ್ಲ ತರಹದ ಕನ್ಫ್ಯೂಷನ್ ಈ ಭೇದ ಶಬ್ದ ಈ ತರತ ತಾರತಮ್ಯ ಅನುಷ್ಠ ಭೇದ ಈ ಅವರೊಂದು ಬರೀ ಭೇದ ರೀ ಅಲ್ಲಿ ಭೇದ ಹೇಳಿದ್ದು ಲೋಕದಲ್ಲಿ ನಾವು ಭೇದ ಅಂತ ಮಾತಾಡೋದು ಮಾನಸಿಕ ಅಭಿಪ್ರಾಯ ಭೇದ ಶಾಸ್ತ್ರದಲ್ಲಿ ಭೇದ ಹೇಳಿದು ಒಂದು ವಸ್ತು ಇನ್ನೊಂದು ವಸ್ತುವಿಗಿಂತ ಪೂರ್ಣ ಭಿನ್ನಲೆ ಆಗುತ್ತೆ ಆ ವಸ್ತು ಈ ವಸ್ತು ಆಗ್ಲಿಕ್ಕೆ ಸಾಧ್ಯ ಈ ವಸ್ತು ಆ ವಸ್ತು ಸಾಧ್ಯವೇ ಇಲ್ಲ ಇದು ವಿಜ್ಞಾನನೂ ಒಪ್ಪಿಕೊಳ್ಳುತ್ತೆ ನೀರಿಗಿರುವ ಗುಣ ಮಣ್ಣಿಗಿಲ್ಲ ಮಣ್ಣಿಗಿರುವ ಗುಣ ಗಾಳಿಗಿಲ್ಲ ಗಾಳಿಗಿರುವ ಗುಣ ಆಕಾಶಕ್ಕಿಲ್ಲ ಒಂದಕ್ಕಿಂತ ಒಂದು ಪರಸ್ಪರ ಭಿನ್ನ ಅದನ್ನ ಭೇದ ಅಂತ ಹೇಳುದು ಹೊರತು ಪರಸ್ಪರ ಒಬ್ಬರಿಗಿಂತ ಒಬ್ಬರಲ್ಲಿ ಮಾತುಕತೆಯಲ್ಲಿ ಆಡುವುದನ್ನ ಜನರಲ್ಲಿ ಅವ್ರು ಭೇದ ಹುಟ್ಟಿಸ್ತಾರೆ ಅಂತಂದ್ರೆ ಭೇದ ಹುಟ್ಟಿಸುವುದಲ್ಲ ಭೇದ ಇರುವುದನ್ನ ಹೇಳುವುದಷ್ಟೇ ಇಂತಹ ಅನೇಕ ಅಪರೂಪದ ವಿಷಯಗಳನ್ನ ಆಚಾರ್ಯರು ಬಹಳ ಸೂಕ್ಷ್ಮವಾಗಿ ನಿರೂಪಣೆ ಮಾಡಿದ್ರಿಂದ ನಮ್ಮ ಅಂತರಂಗದಲ್ಲಿ ಭಗವಂತನಿಗೂ ನಮಗೂ ಇರುವ ವ್ಯತ್ಯಾಸವನ್ನ ಸರಿಯಾಗಿ ತಿಳ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ಅದೇನಾಗುತ್ತೆ ಈ ಸಾಕ್ಷಾತ್ಕಾರ ಆಗುವಾಗ ಜೀವನು ಕೂಡ ಒಂದು ಬೆಳಕಿನ ಸ್ವರೂಪ ಆದ್ರಿಂದ ಅವನಿಗೆ ಆ ಬೆಳಕಿನ ಮಧ್ಯದಲ್ಲಿ ಇನ್ನೊಂದು ಬೆಳಕನ್ನ ಮೊದಲೇ ಅವನು ಶಾಸ್ತ್ರದಿಂದ ಗುರುತಿಸದೇ ಹೋದ್ರೆ ನಾನು ಮತ್ತು ಅದು ಒಂದೇ ಅನ್ನೋ ಭ್ರಮೆ ಬರುತ್ತೆ ಅದು ಬರಬಾರದು ಅನ್ನೋ ದೃಷ್ಟಿಯಿಂದಲೇ ಶಾಸ್ತ್ರದಲ್ಲಿ ಅಷ್ಟು ಹೊತ್ತು ಹೇಳಿದ್ದು ಅದು ಸರ್ವಗುಣ ಪರಿಪೂರ್ಣ ನೀನು ಅಲ್ಪ ಗುಣ ಅದು ಸರ್ವಜ್ಞ ನೀನು ಅಲ್ಪಜ್ಞ ಅದು ಸರ್ವಸಮರ್ಥ ನೀನು ಅಲ್ಪ ಸಮರ್ಥ ಈ ವ್ಯತ್ಯಾಸ ಇದ್ದಾಗ ನೀನು ಅದನ್ನು ಗುರುತಿಸುವಾಗ ನನ್ನಕ್ಕಿಂತ ಹೆಚ್ಚಿನ ಬೆಳಕಿನ ಶಕ್ತಿ ನನ್ನ ಜೊತೆಗಿದ್ರು ಕೂಡ ಅದು ನನ್ನನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕಿದೆ ಹೊರತು ನಾನೇ ಅದಲ್ಲ ಅಂತ ಗೊತ್ತಾಗುತ್ತೆ ಇಂತಹ ಅಪರೂಪದ ಒಳಗಿನ ಸಂಗತಿಯನ್ನ ಈ ಶಾಸ್ತ್ರ ನಿಮ್ಗೆ ತಿಳಿಸಿಕೊಡುತ್ತೆ ಆದ್ರಿಂದಾಗಿ ಸರಿ ಮೋಕ್ಷಕೋ ಮೋಕ್ಷ ಯಾರು ನೋಡಿದ್ದಾರೆ ನಾವ್ಯಾರು ನೋಡಿಲ್ಲ ಅಲ್ಲಿ ಇದೆ ಅಂತ ಹೇಳ್ತಾರೆ ಅಲ್ಲಿ ಹೋದ್ಮೇಲೆ ವಾಪಸ್ ಇವನಿಗೆ ಫೋನ್ ಮಾಡಿದ್ರೆ ಇವ್ರು ಸ್ವಿಚ್ ಆಫ್ ನಿಮಗಲ್ಲಿ ಹೋಗಿ ನೈವಿತಾಲು ಎಲ್ಲ ವ್ಯವಸ್ಥೆ ಆಗುತ್ತೆ ನಮ್ದೆಲ್ಲ ಇದೆ ಅಂತ ಒಬ್ಬ ಹೇಳಿ ಕಳಿಸ್ಬಿಟ್ಟಿರ್ತಾರೆ ಅಲ್ಲಿಗೆ ಹೋದ್ರೆ ವಾಪಸ್ ಅಲ್ಲಿ ಏನು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದು ನೋಡಿದ್ರೆ ಯಾರು ಇಲ್ಲ ಇವನ್ ಯಾರಿಗೋ ಫೋನ್ ನಂಬರ್ ಕೊಟ್ಟವನ್ ಅವ್ನು ಸ್ವಿಚ್ ಆಫ್ ಮಾಡಿ ಕೊಟ್ಟಿವನ್ ಇನ್ ಇವ್ ಯಾರು ಕಳಿಸಿದವನು ಅವನಿಗೆ ಫೋನ್ ಮಾಡಿದ್ರೆ ಅವನು ಇಲ್ಲ ಹೀಗೆ ಅಕಸ್ಮಾತು ಇದು ವೇದವೇ ತಮಾಷೆ ಮಾಡುತ್ತೆ ಆ ಮೋಕ್ಷದ ಕಡೆಗೆ ಹೋಗು ಅಂತ ಒಬ್ಬನನ್ನ ಕಳುಹಿಸಿದ್ರೆ ಅಪೂರ್ತಿ ನಂಬಿಕೆ ಬರಲ್ಲ ಅಲ್ಲಿ ಏನಿದೆಯೋ ಗೊತ್ತಿಲ್ಲ ಹೇಗಪ್ಪ ಆಚೆಗೆ ಹೋಗುದು ಅದಕ್ಕೆ ವೇದದಲ್ಲಿಯೇ ಪ್ರಾಣದೇವರನ್ನ ಭಕ್ತ ಪ್ರಾರ್ಥನೆ ಮಾಡ್ತಾನೆ ಇಂದ್ರ ಎಂದೋ ಅಂತ ನಾನು ಆಚೆಗೆ ನಾನಾಗಿ ಹೋಗಿದ್ರು ಹೋಗಲ್ಲ ವಾಯುದೇವರಿ ನನ್ನನ್ನು ಎತ್ತಿ ಎಷ್ಟು ಬಿಡ ನಾನು ಅಲ್ಲಿ ಹೋಗಿ ಬಿದ್ದ್ಮೇಲೆ ಹಾ ಈಗ ಕನ್ಫರ್ಮ್ ಆಗುತ್ತೆ ಅಲ್ಲಿ ಇದೆ ಅದು ಇಂದಿರೆಯ ಮಂದಿರ ಅವಳು ಲಕ್ಷ್ಮ್ಯಾತ್ಮಕವಾದ ಸಮಸ್ತ ಸತ್ವದ ಸೌಖ್ಯವನ್ನು ಕೊಡುವ ಎಲ್ಲ ವಸ್ತುಗಳನ್ನು ಇಲ್ಲಿ ನಾವು ಏನ್ ನೋಡ್ತೇವೋ ಇದು ಯಾವುದು ಇಲ್ಲಿದ್ದಲ್ಲ ಇದು ಇದು ಅಲ್ಲಿಯ ರೆಪ್ಲಿಕ ಇದು ಮೋಕ್ಷದಲ್ಲಿ ಅಲ್ಲೂ ಗಿಡ ಮರಗಳಿವೆ ಅಲ್ಲೂ ವಾಹನಗಳಿವೆ ಅಲ್ಲೂ ಜನ್ ಜನರಿದ್ದಾರೆ ಇದ್ದಾರೆ ಅಲ್ಲೂ ಮನೆಗಳಿವೆ ಅದನ್ನೇ ಹೇಳಲಿಕ್ಕೆ ಈ ಹನ್ನೊಂದನೇ ಸರ್ಗ ಬಂದದ್ದು ಮೋಕ್ಷದಲ್ಲಿನ ಒಂದೇ ಒಂದು ವ್ಯತ್ಯಾಸ ಏನು ಗೊತ್ತಲ್ಲ ಮೋಕ್ಷಕ್ಕೂ ಅಲ್ಲಿ ಇಲ್ಲಿಗೂ ಮೋಕ್ಷದಲ್ಲಿ ದ್ವೇಷ ಅಸೂಯೆಗಳಿರಲ್ಲ ಅಯ್ಯೋ ಅವ್ರ ದೊಡ್ಡ ಮನೆ ಅದನ್ನು ರತ್ನದ್ದು ಮೇಲ್ಗಡೆ ಎಷ್ಟು ಚಂದ ಮಾಡಿ ಹಾಕಿದ್ದ ನಮ್ಮನೇನು ಅದಿಲ್ಲ ಅಂತ ಇವು ಹೊಟ್ಟೆ ಕಿಚ್ಚಿಲ್ಲ ಅವನು ಮೂರ್ ಮೂರು ಫ್ಲೋರ್ ಕಟ್ಟಿಬಿಟ್ಟು ನಾನು ಐವತ್ತು ವರ್ಷ ಆಯ್ತು ಮನೆ ತಂದು ನಾನು ಒಂದೇ ಫ್ಲೋರ್ ಅಲ್ಲಿದ್ದೇನೆ ಅವನು ಮೊನ್ನೆ ಮೂರು ವರ್ಷದಲ್ಲಿ ತೆಗೆದುಕೊಂಡು ಅವ್ನು ಆರು ಫ್ಲೋರ್ ಕಟ್ಟಿಬಿಟ್ನಲ್ಲ ಅಂತ ಏನು ನಮ್ಮ ಹೊಟ್ಟೆಯಲ್ಲಿ ಭಗ ಭಗ ಅಂತ ಉರಿಯತ್ತೆ ಬಾಯಲ್ಲಿ ಹೊರಗಡೆ ಮಗ ಮಗ ಅಂದು ಒಳಗಿನಿಂದ ಇರುವ ಕಿಚ್ಚು ಅಲ್ಲಿಲ್ಲ ಆದ್ರಿಂದಾಗಿ ಸುಖ ಇದೆ ಅಂದುಕೊಂಡದ್ದು ಮರುಕ್ಷಣದಲ್ಲಾಗುತ್ತೆ ಅದು ಮೋಕ್ಷ ಏನೇ ಯಾರಿಗೆ ಎಷ್ಟೇ ಸೌಖ್ಯ ಬಂದ್ರೂ ಅದು ನನಗಾದಂತೆ ಎನ್ನುವ ಪ್ರೀತಿ ಇದೆ ಅದು ಮೋಕ್ಷ ನನ್ನಕ್ಕಿಂತ ಹಿರಿಯರನ್ನ ಕಂಡಾಗ ನಾನು ಗೌರವಿಸ್ತೇನೆ ನನ್ನಕ್ಕಿಂತ ಕಿರಿಯರನ್ನ ಕಂಡಾಗ ನಾನು ವಾತ್ಸಲ್ಯದಿಂದ ಕಾಣ್ತೇನೆ ನನಗೆ ಎಲ್ಲರೂ ಹರಿಭಕ್ತರೇ ಬಂಧುಗಳು ಅನ್ನುವ ಈ ಎಚ್ಚರ ಅದು ನಿರಂತರ ದೈವರ ಜೊತೆಗೆ ಇರುತ್ತಾದ್ರಿಂದಾಗಿ ಅಲ್ಲಿ ಸೌಖ್ಯವೇ ಸೌಖ್ಯ ಇಲ್ಲಿ ಆ ಸೌಖ್ಯ ಯಾಕೆ ತಪ್ಪುತ್ತೆ ಅಂದ್ರೆ ಎಲ್ಲ ಹೇಳ್ತಾರೆ ಈ ಉಪನ್ಯಾಸದಲ್ಲಿ ತುಂಬಾ ಅದೆಲ್ಲ ನಾವು ಮಾಡ್ಲಿಕ್ಕಾಗುತ್ತಾ ಅಂತ ಗೇಟ್ ದಾಟಿ ಆಚೆ ಹೋಗುವಾಗ ನನ್ನ ತಲೆಯಲ್ಲಿ ಮನೆಯೆಲ್ಲ ತುಂಬ್ಕೊಂಡು ಆಗಿರುತ್ತೆ ಅಂದ್ರೆ ಅದೀನು ಸ್ವಲ್ಪ ಹೊತ್ತಿಗೆ ಜ್ಞಾನ ನಿಧಾನಕ್ಕೆ ಅಳಿಸಿ ಹೋಗುತ್ತೆ ಹೊರಗಿನ ಪ್ರಭಾವ ಬಂದ ತಕ್ಷಣ ಒಳಗಿನ ಇಷ್ಟೊತ್ತು ಕೇಳಿದ್ದು ಪುರಾಣ ವೈರಾಗ್ಯ ಅಂತ ಒಂದಿರುತ್ತಲ್ಲ ಅದು ಅಳಸಿ ಹೋಗ್ಬಿಡುತ್ತೆ ಅದು ಸ್ಮಶಾನ ಪುರಾಣ ವೈರಾಗ್ಯ ಅಂತ ಒಂದು ನಾಲ್ಕೈದು ವೈರಾಗ್ಯಗಳು ಅದು ಕೇಳಿದಾಗ ಹೊತ್ತಿಗೆ ಹೌದು ಹೌದು ನಾಳೆಯಿಂದ ಹೀಗೆ ಮಾಡ್ಬೇಕು ನಾಳೆಯಿಂದ ಇದನ್ನೇ ನಾವು ಅಭ್ಯಾಸ ಮಾಡಬೇಕು ಅಂತ ಇಲ್ಲಿ ಪ್ರತಿಜ್ಞೆ ಆಗುತ್ತೆ ಹೊರಗೆ ಹೋಗುವಾಗ ಆ ಪ್ರತಿಜ್ಞೆ ನೀರಲ್ಲಿ ತೊಳಗೋಗ್ಬಿಡುತ್ತೆ ಅಂದ್ರೆ ಆ ರೀತಿ ಇಲ್ಲದ ಜ್ಞಾನದಲ್ಲಿ ನಿಶ್ಚಿತತೆ ಇರುತ್ತೆ ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ವ್ಯಕ್ತಿತ್ವವನ್ನು ಯಥಾವತ್ತಾಗಿ ಸ್ವೀಕರಿಸುವ ದೊಡ್ಡ ಗುಣ ಇರುತ್ತೆ ಮೋಕ್ಷದಲ್ಲಿ ಇನ್ನೊಬ್ರು ಹಾಗೆ ಅಂದ್ರೆ ಹೌದಾ ಹಾಗೇನೆ ಅದು ಒಳ್ಳೇದು ಹಾಗೆ ಇರಬೇಕಾದ ದೇವರ ಸಂಕಲ್ಪ ನನ್ನ ಸಂಕಲ್ಪ ಅಲ್ಲ ನಂಗೆ ಇಲ್ಲಿ ನನ್ ಬಗ್ಗೆನೂ ಗೊತ್ತಿಲ್ಲ ಇನ್ನೊಬ್ಬರ ಬಗ್ಗೆನೂ ಗೊತ್ತಿಲ್ಲ ಆದ್ರೆ ನಾನು ಅವನಿಗಿಂತ ಹೀಗಾಗ್ಬೇಕಿತ್ತು ಹಾಗಾಗ್ಬೇಕು ಅವನಿಗೆ ಅದಕ್ಕಿಂತ ಮುಂದೆ ಈ ಗೊಂದಲಗಳೆಲ್ಲ ಇಲ್ಲಿ ಹುಟ್ಟುವುದಕ್ಕೆ ಕಾರಣ ಇಲ್ಲಿರುವ ರಜಸ್ಸು ತಮಸ್ಸುಗಳ ಪ್ರಭಾವ ಮೋಕ್ಷದಲ್ಲಿ ಈ ರಜಸ್ಸು ತಮಸ್ಸುಗಳ ಪ್ರಭಾವ ಇಲ್ಲ ಸತ್ವವೂ ಇಲ್ಲ ಇಲ್ಲಿಯ ಸತ್ವ ಇಲ್ಲ ಅಲ್ಲೊಂದು ಬೇರೆ ಸತ್ವ ಇದೆ ಜ್ಞಾನಾನಂದಮಯವಾದ ಸತ್ವ ಒಂದಿದೆ ಅದು ಅಲ್ಲಿ ಇದೆ ಇಲ್ಲಿರುವ ಸತ್ವ ಏನು ಯಾಕಿಲ್ಲ ಅಂದ್ರೆ ಅಣ್ಣ ನೀವು ಸತ್ವ ಬೇಕು ಅಂತ ಎಷ್ಟೆಲ್ಲ ಬಡ್ಕೊಳ್ತೀರಿ ನೋಡಿದ್ರೆ ಇಲ್ಲಿ ಅಲ್ಲೂ ಸತ್ವನು ಇಲ್ಲ ಅಂತೀರಲ್ಲ ಅಂದ್ರೆ ಹೌದು ಸಮಸ್ಯೆ ಏನು ಇಲ್ಲಿಯ ಸಾಂಸಾರಿಕ ಸತ್ವ ಏನಿದೆ ಆ ಸತ್ವದ ಒಳಗೆ ಮತ್ತೆ ರಜಸ್ಸು ತಮಸ್ಸಿದೆ ಆ ರಜಸ್ಸಿನಲ್ಲಿ ಮತ್ತೆ ಸತ್ವರಜ್ ತಮಸ್ಸಿದೆ ಅಲ್ಲಿರುವ ರಜಸ್ಸಿನಲ್ಲಿ ತಮಸ್ಸಿನಲ್ಲಿ ಮತ್ತೆ ಸತ್ವರಾಜ್ ತಮಸ್ಸಿದೆ ಅದು ನನ್ನ ಶಬ್ದದಿಂದ ಬಿಡಿಸಿ ಹೇಳಿದ್ರೆ ಗೊತ್ತಾಗದು ಒಳಗಿಂದ ಒಳಗಿಂದ ಒಳಗಿಂದ ಅದು ಬಿಗಿ ಹಿಡಿದ ನೂಲಿನ ರಾಶಿ ಗಂಟು ಬಿದ್ದ ಎಲ್ಲಿ ಹೇಗೆ ಬೇಕಾದ್ರೂ ನಮ್ಮ ಶಿಕ್ಷೆ ಹಾಕುತ್ತೆ ಅದಕ್ಕೋಸ್ಕರ ಅವರು ಹೇಳುದು ಈ ಸಾಂಸಾರಿಕವಾದ ಸತ್ವ ಲಸ ತಮಸ್ಸು ಮೂರೂ ಹೊರಟೋಗಿ ಸಾಧನೆ ಮಾಡುವ ತನಕ ಸತ್ತೋ ಸಾಧನೆ ಮಾಡಿದ ಮೇಲೆ ಮನಸ್ಸು ಪರಸ್ಪರ ತಿಕ್ಕಿಕೊಂಡು ತಾನೇ ಸುಟ್ಟು ಸೂಕ್ಷ್ಮವಾದ ಜೈವಿಕ ಮನಸ್ಸು ಎದ್ದೇಳುತ್ತೆ ಶಾರೀರಿಕವಾದ ಮನಸ್ಸು ಸತ್ತು ಹೋಗುತ್ತೆ ಆ ಶಾರೀರಿಕ ಮನಸ್ಸಿನಲ್ಲಿ ಈ ಹೊರಗಿನ ಸತ್ವಾಲಜೆ ತಮಸ್ಸೆ ಇರುತ್ತೆ ಒಳಗಿನಿಂದ ಜೀವದ ಒಳಗಿರುವ ಸ್ವಭಾವದಲ್ಲಿರುವ ಸತ್ವ ಅದು ಶುದ್ಧವಾದ ಜ್ಞಾನಾನಂದಮಯವಾದದ್ದಾದ್ರಿಂದ ಅಲ್ಲಿ ಈಗ ಆಕ್ಟಿವ್ ಆಗ್ಲಿಕ್ಕೆ ಕಾರಣ ಈ ಲಿಂಗ ದೇಹ ಇದೆ ಈ ಹೊರಗಿನ ಸತ್ವರಜ ಸಮಸ್ಯೆನ ಜೊತೆಗೆ ಆಕ್ಟಿವ್ ಆಗಲಿಕ್ಕೆ ನಮಗೆ ಫೋನಿಗೆ ಸಿಮ್ ಸಿಮ್ಮಿಗೆ ಫೋನ್ ಹೇಗೆ ಹಾಗೆ ಈ ಲಿಂಗದೇಹ ಅನ್ನೋದು ಈ ಹೊರಗಿನ ಸಾತ್ವಿಕ ರಾಜಸ ತಾಮಸ ಪ್ರಭಾವಗಳನ್ನು ಅಂಟಿಸಿಕೊಳ್ಳಿ ಅದು ಬೇಕು ಲಿಂಗದೇಹ ಯಾವಾಗ ಭಂಗವಾಗುತ್ತೋ ಆವಾಗ ಅದು ಹೊರಟೋಯ್ತು ಅಂದ್ರೆ ಈ ಹೊರಗಿನ ಸತ್ವರದ ತಮಸ್ಸು ಆಕ್ಟಿವ್ ಆಗ್ಲಿಕ್ಕೆ ಅವಕಾಶವೇ ಇಲ್ಲ ಯಾಕೆಂದ್ರೆ ಶುದ್ಧವಾದ ಜೀವ ಮಾತ್ರ ಇರುತ್ತೆ ಅದು ಮೋಕ್ಷದಲ್ಲಿ ಆ ಶುದ್ಧ ಜೀವ ಮಾತ್ರ ಇದ್ದು ಹೊರಗಿನ ಪ್ರಪಂಚವನ್ನು ಸ್ವೀಕರಿಸುವುದಾದ್ರಿಂದ ಅಲ್ಲಿ ನಮ್ಗೆ ಈ ಲೋಕದ ಅಸೂಯೆ ದ್ವೇಷ ಕಾಮಕ್ರೋಧ ಲೋಹ ಮೋಹಮದ ಮತ್ಸರಿ ಯಾವುದು ಕಾಡುವುದಿಲ್ಲ ಅದು ಸುಖ ಹೀಗೆ ಸ್ವಯಂ ಲಕ್ಷ್ಮಿಯೇ ಮನೆವಾಳ್ತೆ ಮಾಡ್ತಾ ದೇವರನ್ನ ಅನೇಕ ರೀತಿಯಿಂದ ಅನೇಕ ರೂಪಗಳಿಂದ ಸೇವೆ ಮಾಡ್ತಾ ಇನ್ನು ಸಾವಿರಾರು ಜನ ಸೇವಕರು ಸೇವಕಿಯರು ಬಂದು ದೇವರಿಗೆ ಹೆಲ್ಪ್ ಮಾಡ್ತೇವೆ ಅಂತ ಬಂದಾಗಲೂ ತನ್ನ ಕೆಲಸ ಯಾವುದೋ ಅದನ್ನ ತಾನೇ ಮಾಡ್ತಾರೆ ಹೊರತು ಬೇರೆಯವರ ಹತ್ರ ಅವಕಾಶ ಕೊಡದೆ ತನ್ನ ಅಪರೂಪದ ಭಗವಂತನ ಪ್ರೀತಿಯನ್ನ ಎಷ್ಟು ಕೋಟಿ ಕೋಟಿ ಕೋಟಿ ಕೋಟಿ ಯುಗ ಚಕ್ರಗಳಿಂದಲೂ ನಿರಂತರ ಮಾಡ್ತಾ ಇದ್ರು ಇನ್ನೂ ಅವಳ ಸೇವೆಯ ಮನೋಭಾವ ತಣಿಲಿಲ್ಲ ದೀಕ್ಷೆ ಕ್ಷೀಣವಾಗ್ಲಿಲ್ಲ ಅಂತ ಹೀಗೆ ಅದು ಸ್ವರೂಪ ಸುಖದ ಆವಿರ್ಭಾವದ ಭೋಗದ ಪೂರ್ಣ ಆವಿಷ್ಕಾರ ಇಂತಹ ವೈಕುಂಠ ಲೋಕದ ಪ್ರಾಪ್ತಿ ಮಧ್ವಶಾಸ್ತ್ರದ ಗುಣ ಅದರಲ್ಲಿ ತುಂಬಾ ಸಂಗತಿಗಳನ್ನ ಅಂದ್ರೆ ಸೌಖ್ಯದ ಸಂಗತಿಗಳನ್ನ ಗಂಡು ಹೆಣ್ಣು ಸೇರುವ ಸೌಖ್ಯಗಳ ಬಗ್ಗೆ ಯಾಕೆಂದ್ರೆ ಒಬ್ಬ ವೀರ ಸನ್ಯಾಸಿಯ ಕಥೆಯನ್ನು ಹೇಳುವಾಗ ಅಲ್ಲಿ ಸನ್ಯಾಸಿಗೆ ಯಾವುದೇ ತರಹದ ಶೃಂಗಾರ ಇಲ್ಲ ಆದ್ರೆ ಕಾವ್ಯದಲ್ಲಿ ಒಂದು ಶೃಂಗಾರದ ಭಾವ ಬರಬೇಕು ಅನ್ನೋದು ಅದರ ಲಕ್ಷಣದಲ್ಲಿ ಒಂದು ಆದ್ರೆ ಸಾಮಾನ್ಯವಾಗಿ ಕಾವ್ಯಗಳಲ್ಲಿ ವರ್ಣಿಸ್ಲಿಕ್ಕೆ ಹೋದಾಗ ಇಲ್ಲದನ್ನೇ ವರ್ಣಿಸಬೇಕಾಗತ್ತೆ ದಾಳಿಂಬೆಯಂತಹ ದಂತ ಪಂಕ್ತಿ ಸಂಪಿಗೆಯಂತಹ ಮೂಗು ಅರಳಿದ ಕೆಂದಾವರಿಗೆ ಅಂತಹ ಕಣ್ಣು ಅಂತ ಹೀಗೆಲ್ಲ ವರ್ಣನೆ ಇರುತ್ತೆ ಅವಳನ್ನು ಹಾಗೆ ನೋಡಿದ್ರೆ ಯಾವತ್ತು ಅನ್ಸುದಿಲ್ಲ ಅಕಸ್ಮಾತ್ ಅವಳು ಹಾಗೆ ಅಕಸ್ಮಾತ್ ಒಂದು ದಳವನ್ನು ಅಂಟಿಸಿಕೊಂಡು ಮೂಗಿ ಸಂಪಿಗೆ ಅಲ್ಲಿಗೆ ದಾಳಿಂಬೆಯನ್ನು ಸಿಕ್ಕಿಸಿಕೊಂಡು ಬಂದ್ರೆ ಓಡೋಗ್ತಾರೆ ಇದ್ಯಾವುದೋ ಒಂದು ಪರಲೋಕದ ಪ್ರಾಣಿ ಅಂತ ಅದರಿಂದಾಗಿ ಕಾವ್ಯ ಸಾಮಾನ್ಯ ಸುಳ್ಳೆ ಹೆಚ್ಚು ಕಂಬಿ ಸುಳ್ಳಿರುತ್ತೆ ಅಂದ್ರೆ ವರ್ಣನೆಯ ದೃಷ್ಟಿಯಿಂದ ನಮ್ಗೆ ವಿಶೇಷತೆ ಇರ್ಬೋದು ಆದ್ರೆ ಕೆಲವು ವರ್ಣನೆಗಳಿರ್ತಾವೆ ಅಯ್ಯೋ ಪೂರ್ಣ ಚಂದ್ರನಂತಹ ಚಂದದ ಬಿಂಬ ಅಂತ ಅದರಲ್ಲಿ ಕಾಣುವುದಿಲ್ಲ ಒಂದು ಕಪ್ಪು ಬಣ್ಣದ ಕಲೆ ಇರುತ್ತೆ ಅದು ಇಲ್ಲಿ ಇರುತ್ತೆ ಅಂತ ಹೇಳಲ್ಲ ಅಷ್ಟೇ ಆದ್ರೆ ಅದು ಮೇಲ್ನೋಟಕ್ಕೆ ನಮಗೆ ಕಾವ್ಯದ ರಸಾಸ್ವಾದ ಅಂತ ಅನ್ಸಿದ್ರು ಅದ್ರಲ್ಲಿ ಕೆಲವೊಮ್ಮೆ ಅತಿರೇಕ ಇರುತ್ತೆ ಅಹ್ ಅತಿಶಯೋಕ್ತಿ ಇರುತ್ತೆ ಆದ್ರೆ ಇಲ್ಲಿ ವರ್ಣನೆ ಮಾಡ್ಲೇಬೇಕು ಆದ್ರೆ ಕಾವ್ಯದಲ್ಲಿ ಸುಳ್ಳು ತರುವ ಇಷ್ಟ ನಾರಾಯಣ ಪಂಡಿತರಿಗಿಲ್ಲ ಅದಕ್ಕೆ ಏನ್ ಮಾಡಿದ್ರು ಮೋಕ್ಷವನ್ನೇ ತಂದ್ರು ಮೋಕ್ಷದಲ್ಲಿ ಏನ್ ಹೇಳಿದ್ರು ಯಾವುದು ಸುಳ್ಳು ಆಗ್ಲಿಕ್ಕೆ ಆಗಲ್ಲ ಅದು ಸುಮ್ನೆ ಹೊಗಳಿಕೆಗೋಸ್ಕರ ಬಂಗಾರದ ಮನೆ ಇತ್ತು ಬಂಗಾರದ ತಟ್ಟೆಗಳಲ್ಲಿ ಊಟ ಮಾಡಿದ್ರು ಹೀಗೆ ಸುಳ್ಳು ಹೇಳಲಿಕ್ಕಿಲ್ಲ ಯಾಕೆಂದ್ರೆ ಬಂಗಾರದ ತಟ್ಟೆ ಇದೆ ಬಂಗಾರದ ಮನೆಗಳಿವೆ ಪರಸ್ಪರ ಯಾವಾಗಲೂ ಸೌಖ್ಯದಿಂದ ಇರ್ತಾರೆ ಒಬ್ರಿಗೊಬ್ರು ಅಸೂಯೆ ಪಡಲ್ಲ ದ್ವೇಷದಿಂದ ಇರಲ್ಲ ಅದರಿಂದಾಗಿ ತಾನು ಹೇಳಬೇಕಾದ ಎಲ್ಲ ಲೋಕದ ಸೌಖ್ಯದ ಸಂಗತಿಗಳನ್ನು ಕೂಡ ಮೋಕ್ಷದ ವರ್ಣನೆ ಮಾಡುವ ಮೂಲಕ ಕಾವ್ಯಕ್ಕೆ ಲಕ್ಷಣಕ್ಕೆ ಬಂತು ವರ್ಣನೆ ಕಾವ್ಯದ ದೃಷ್ಟಿಯಿಂದ ಬಂತು ಶೃಂಗಾರದ ಪರಿಚಯವೂ ಆಯ್ತು ಭಾರಿ ತಲೆ ಈ ಈ ವಿಭಾಗ ಇದೆಯಲ್ಲ ನಮ್ಗೆ ಹೊರಗಿನಿಂದ ಕಾವ್ಯ ಲಕ್ಷಣ ಓದಿ ಬಂದವರಿಗೆ ಏನೋ ಸುಮ್ಮನೆ ಉಳ್ಕೊಳ್ತಾರೆ ಅವ್ರ ಮತ ಅಂತ ಹಾಗೆ ಅನ್ನಿಸುತ್ತೆ ಆದ್ರೆ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ವೇದವ್ಯಾಸರ ಅಥವಾ ವೇದಗಳಲ್ಲಿ ಬಂದ ಸಂಗತಿಗಳನ್ನ ಇಲ್ಲಿ ನಾರಾಯಣ ಪಂಡಿತರು ಈ ಅಹ್ ಸ್ವರ್ಗದಲ್ಲಿ ಬಳಸಿಕೊಂಡದ್ದು ಅತ್ಯಂತ ಅಪೂರ್ವವಾದ ಕಾವ್ಯದ ವೈಭವ ಅಂತ ಹೇಳಬಹುದು ಆ ನಂತರ ಹೀಗೆ ಶಾಸ್ತ್ರದ ವರ್ಣನೆಯನ್ನ ಮಾಡಿ ಇಂಥ ವೈಕುಂಠವನ್ನೇ ಕೊಡುವ ಶಾಸ್ತ್ರವನ್ನ ಎಲ್ಲರೂ ಅಧ್ಯಯನ ಮಾಡಬೇಕಾದದ್ದು ಆ ಅತ್ಯಂತ ಅಗತ್ಯದ ಕಾರ್ಯ ಅಂತ ಋಷಿಗಳೆಲ್ಲ ಸಂತೋಷ ಪಡ್ತಾರೆ ಆಗ ಈ ತತ್ವವಾದ ಅಂತ ಆಚಾರ್ಯರು ಪ್ರಚುರ ಮತಕ್ಕೆ ಹೆಸರು ಅದಕ್ಕಿಂತ ಪೂರ್ವದಲ್ಲಿದ್ದದ್ದು ಜಗತ್ತು ಮಾಯಾ ಅನ್ನುವ ಹೆಸರಿನಲ್ಲಿ ಹೇಳ್ತಾ ಇದ್ದದ್ದು ಅಂದ್ರೆ ಮಾಯಾವಾದಿಗಳು ಅಂತ ಕರೀತಾ ಇದ್ವಿ ಅವರು ನೇರವಾಗಿ ವಿಷಯದ ದೃಷ್ಟಿಯಿಂದ ನಿಗ್ರಹ ಮಾಡಿ ಕಾಗದೇ ಇದ್ದಾಗ ಗುಲ್ಲೆಬ್ಬಿಸುವುದು ಏನೇನೋ ಪ್ರವಾದಗಳು ಅಂತ ಹೇಳ್ತಾರೆ ಇಲ್ಲದ ಸಂಗತಿಯನ್ನು ಹಬ್ಬಿಸುವ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಎಲ್ಲರೂ ಸೇರಿಕೊಂಡು ಪುಂಡರೀತಪುರಿ ಇಂತ ಒಬ್ಬ ಪಂಡಿತನನ್ನ ಆಚಾರ್ಯರತ್ರ ವಾದಕ್ಕೆ ಕಳುಹಿಸಿದ್ರು ಆಚಾರ್ಯರು ಸರಿ ಆಚಾರ್ಯರಿಗೆ ಯಾವತ್ತೂ ಕೂಡ ಒಂದು ಸಾತ್ವಿಕ ಚಾಚೆ ಎಂದಾಗ ಅದರಲ್ಲಿ ಏನು ಅವರಿಗೆ ಹಿಂದೆ ಮುಂದೆ ಯೋಚನೆ ಇಲ್ಲ ಆಕೆ ಅದು ವೇದದ ಅಪರೂಪದ ಮಂತ್ರಗಳಿಗೆಲ್ಲ ಅರ್ಥ ಹೇಳ್ತಾವಂದ್ರೆ ಅವನು ಕೂಡ ಹಾಗೆ ನನಗೂ ಗೊತ್ತು ಅಂತ ಏನೇನೋ ವೇದಗಳನ್ನ ಇಡಿ ಸಭೆ ಆರಂಭದಲ್ಲಿ ನಕ್ಕು ಬಿಡುತ್ತ ಅವನು ವಾದ ಶುರು ಮಾಡುವಾಗ ಯಾಕೆಂದ್ರೆ ಅವನು ಶುರುವಿಗೆ ಆ ವೇದ ಹೇಳಿ ಅದನ್ನ ಪದಚ್ಛೇದ ಮಾಡಿದ್ದೇ ತಪ್ಪಾಗಿ ಹೋಯಿತು ಅಗ್ನಿರಾಮ ರೈಮಷ್ಣವತ್ ಕೋಶಮೇವ ಅಂತ ಮಂತ್ರ ಇದ್ರೆ ಅವನು ಅಗ್ನಿ ನಾ ಅಂತ ಹೀಗೆ ಬಿಡಿಸಿದ ಅಗ್ನಿ ಅನ್ನುವ ತೃತೀಯ ಭಕ್ತಿಯನ್ನು ಯೋಚನೆ ಮಾಡಿದ್ರೆ ಅವನು ಬೇರೆ ರೀತಿಯಿಂದ ವಿವಾಗ ಮಾಡಿದ್ ನೋಡಿ ಸಭೆನೆ ನಕ್ಕು ಬಿಡ್ತೀವಿ ಇನ್ನು ಏನು ಇಷ್ಟು ದೊಡ್ಡ ಪಂಡಿತ ಅಂತ ಅನ್ನಿಸಿಕೊಂಡು ವೇದದ ವಿಭಾಗ ಅಂದ್ರೆ ಅವ್ನು ಏನಂದ್ರೆ ಹೇಗಾದ್ರು ಮಾಡಿ ನಾನು ಆಚಾರ್ಯತ್ರ ವಾದ ಮಾಡಿ ಪ್ರಸಿದ್ಧಿ ಬರಬೇಕು ಆಚಾರ್ಯರ ಒಂದಿಷ್ಟು ಸಮಯ ಹಾಳು ಮಾಡಿ ಜನರ ಮುಂದೆ ಅವ್ರಿಗೆ ಏನು ಗೊತ್ತಿಲ್ಲ ಯಾಕಂದ್ರೆ ನಮ್ಮವರೇ ಇರುದು ಜೋರಾಗಿ ಮಾತಾಡ್ಬಿಟ್ರೆ ಯಾವಾಗ್ಲೂ ಮಾತು ಜೋರಿದ್ದವ್ರದ್ದು ಸರಿ ಇಂತ ಒಂದು ವಾದ ಸಮಾಜದಲ್ಲಿ ಸಾಮಾನ್ಯ ಆದ್ರೆ ಆಚಾರ್ಯರದ್ದು ವಾದ ಸಿಂಹದನಾದ ಅಂತ ಗೊತ್ತಿಲ್ಲ ಅವರಿಗೆ ಈ ಶಿವಂಗಿ ಕಿರ್ಚಿದಾಗ ಇವನು ಕಿರ್ಚಿದ ಅದ್ರ ಜನರಿಗೆ ಅರ್ಥ ಐತಿ ಇವನು ಅಹ್ ಊದ್ತಾ ಇದ್ದಾನೆ ಹೊರತು ನಿಜವಾದ ಸಂಗತಿ ಅವನ ಮುಂದೆ ಇಲ್ಲ ಅಂತ ಹೀಗೆ ವೇದಾಂತಿಗಳೆಲ್ಲ ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ವಾಪಾಸು ಆಚಾರ್ಯರು ಅವರು ಕೊಟ್ಟ ವಾದಗಳಿಂದಲೇ ಪ್ರತಿವಾದಗಳನ್ನ ಕಟ್ಟಿ ಪಂಡ್ ಪಂಡಿತ ಮಂಡಳಿಯಲ್ಲ ಮೌನ ವಹಿಸುವಂತೆ ಮಾಡಿದ್ರು ಆಮೇಲೆ ಶುದ್ಧವಾದ ಸ್ವರೋಚ್ಚಾರದಿಂದ ವೇದ ಮಂತ್ರವನ್ನು ಮತ್ತೆ ಹೇಳಿದ್ರು ಆಗ ಅವರಿಗೆಲ್ಲ ಅರ್ಥ ಆಯ್ತು ನಾವು ಯಾವ ರೀತಿಯಿಂದಲೂ ಇದರನ್ನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮುಂದೆ ಆ ಸಭೆ ಆಚಾರ್ಯರ ಪ್ರವಚನದೊಂದಿಗೆ ಮುಗಿಯಿತವರದು ಮತ್ತೆ ಮಾತು ಬೆಳೆಸಲಿಕ್ಕೆ ಅವಕಾಶ ಯಾರೂ ಕೊಡ್ಲಿಲ್ಲ ಆಚಾರ್ಯರು ಅನೇಕ ಕಡೆ ಹೋದಲ್ಲೆಲ್ಲ ಅವರಿಗೊಂದು ಸಹಜ ಸ್ವಭಾವ ಏನು ಅಂದ್ರೆ ಅಪರೂಪದ ಕೃತಿಗಳು ಸಿಕ್ಕಿತ್ತು ಅಂದ್ರೆ ಅದನ್ನ ಶಿಷ್ಯರ ಹತ್ರ ಕೇಳಿ ತರಿಸಿ ನಮ್ಗೊಂದು ಪ್ರತಿ ಬೇಕು ಅಂತ ಬರ್ಸ್ಕೊಳ್ಳೋರು ಅಥವಾ ಅವರಲ್ಲೇ ಎರಡಿದ್ರೆ ಅದನ್ನು ಕೇಳಿ ತೆಗೆದುಕೊಳ್ಳುವವರು ಅದನ್ನೆಲ್ಲ ನೋಡ್ಲಿಕ್ಕೆ ಇಂತ ಅವರಲ್ಲಿ ಒಬ್ಬ ಅತ್ಯಂತ ಪ್ರೀತಿಯ ಶಿಷ್ಯ ಇದ್ದವರು ಅವರು ಶಂಕರ ಪಂಡಿತರು ಅಂತ ಈ ನಾರಾಯಣ ಪಂಡಿತರು ಅಂದ್ರೆ ತಿರುವಿತ್ರ ಪಂಡಿತ ಬರುವ ಮುನ್ನವೇ ಅವರು ಆಚಾರ್ಯರ ಪಕ್ಷ ಸೇರ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ತ್ರಿವಿಕ್ರ ಪಂಡಿತರ ಏನಾಗಿತ್ತು ಅಂದ್ರೆ ಇನ್ನೂ ಆ ಪಂಡಿತ ಮಂಡಳಿಯಲ್ಲಿ ಅವರು ಮುಖ್ಯಸ್ಥ ಅವರಿಗೆ ನೇರವಾಗಿ ಒಂದೇ ಸರ್ತಿ ಇಲ್ಲಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಆದ್ರೇನಾಯ್ತು ಅಂದ್ರೆ ಆ ಸಂಗ್ರಹ ಮಾಡಿ ಶಂಕರ ಪಂಡಿತರ ಮನೆಯಲ್ಲಿ ಇಟ್ಟದ್ದನ್ನ ಒಬ್ಬ ಪದ್ಮತೀರ್ಥ ಅನ್ನುವಂತಹ ಒಬ್ರು ವ್ಯಕ್ತಿ ಯತಿಗಳೊಬ್ಬರು ಆಚಾರ್ಯರ ಹತ್ರ ಪುಸ್ತಕ ಇದ್ರೆ ಅವ್ರ ಪ್ರಮಾಣ ಶ್ಲೋಕ ಹೇಳ್ಬೇಕು ಪುಸ್ತಕನೇ ಕದ್ದು ಬಿಟ್ರೆ ನಮ್ಗಾದ್ರೆ ಆ ಸಮಸ್ಯೆ ಆಗ್ತಿತ್ತು ಪುಸ್ತಕ ತಗೊಂಡ್ರೆ ಉಪನ್ಯಾಸ ಇಲ್ಲ ಅಂತ ಆದ್ರೆ ಆಚಾರ್ಯರ ತಲೆಯಲ್ಲಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಆದ್ರೆ ಅದು ಅಪರಾಧ ಅಪರಾಧವೇ ಪುಸ್ತಕ ಕದ್ದು ಒಬ್ಬರನ್ನ ನನಗೆ ಈಡು ಅಂತ ಪ್ರಯತ್ನಿಸುವುದಾಗಿ ಅಥವಾ ಅವರ ಸಂಪತ್ತನ್ನ ಹೀಗೆ ಅಪರಿ ಯಾಕಂದ್ರೆ ಅವ್ರಿಗೆ ಅದು ದೊಡ್ಡ ಸಂಪತ್ತು ನೀವು ಬಂಗಾರದ ಕವಚ ತಗೊಂಡು ಹೋದ್ರೂ ಬೇಜಾರಿಲ್ಲ ಪುಸ್ತಕ ತಗೊಂಡು ಹೋದ್ರೆ ಜೀವ ತಗೊಂಡೋದಾಗ್ಲಿ ಉಳಿದ ಶಿಷ್ಯರಿಗಾದ್ರು ಅದು ನನಗೆ ದೇಣ ಇರಬಹುದು ಆದ್ರೆ ಮುಂದೆ ಪರಂಪರೆಗೆ ನಾನು ಕೌಟು ಮಾಡಿದ ಸಂಗತಿ ಅಲ್ಲಿ ಇದೇ ಶಿಷ್ಯರ ಇತ್ತು ಅಂತ ಹೇಳಿದ್ರೆ ಆವಾಗ ಅದು ಒಪ್ಲಿಕ್ಕೆ ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣ ಮಾಡುತ್ತೆ ಹೀಗೆ ಆ ತಕ್ಷಣವೇ ಯತಿ ಆ ವಿಷಯವನ್ನು ಅಪಹರಿಸಿದಾಗ ಜಯಸಿಂಹ ಅಂತ ಒಬ್ಬ ರಾಜ ಈ ವಿಷಯದಲ್ಲಿ ದೂರು ಹೋಯಿತು ಹೀಗೆ ಪುಸ್ತಕವನ್ನ ಅಪಹರಿಸಿದ್ದಾರೆ ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ವನವಾಸದಲ್ಲಿ ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋದ ಜಯದ್ರಥ ಆಗ ಕೂಡ್ಲೆ ಭೀಮಾ ಮತ್ತೆ ಅರ್ಜುನ ಇಬ್ರು ಹೋಗಿ ಅದನ್ನ ವಾಪಸ್ ಅಂದ್ರೆ ದ್ರೌಪದಿಯನ್ನು ಮರಳಿ ಕರೆತಂದ್ರು ಹಾಗೆ ಆಚಾರ್ಯರು ಕೂಡ ತನ್ನ ಶಾಸ್ತ್ರದ ವಾಗ್ಬಾಣದಿಂದ ಮತ್ತು ರಾಜನ ಆದೇಶ ಅನ್ನುವಂತಹ ಬಾಣದಿಂದ ಆ ಪದ್ಮತೀರ್ಥನ ಕೈಯಲ್ಲಿದ್ದ ಪುಸ್ತಕವನ್ನು ಮರಳಿ ತರಿಸಿದ್ರು ತರಿಸಿ ಗೊತ್ತಾಯ್ತು ಎಲ್ಲರಿಗೂ ಇವರೇನು ಅಡ್ಡದಾರಿ ಹಿಡಿತಾ ಇದ್ದಾರೆ ಅಂತ ಸಮಾಜದಲ್ಲಿ ಸರಿಯಾಗಿ ವಿಷಯ ಮುಟ್ಟಿತು ಕೊನೆಗೆ ವಾದಕ್ಕೆ ಬಂದ ವಾದಕ್ಕೆ ಬಂದ್ರೆ ಆಗಲೂ ವಾದದಲ್ಲೂ ಅವರನ್ನ ಸೋಲಿಸಿದ್ರು ಹೇಗೆ ಪದ್ಮವ್ಯೂಹವನ್ನು ರಚಿಸಿ ದ್ರೋಣ ಕರ್ಣಾದಿಗಳನ್ನು ಮುಂದಿಟ್ಟುಕೊಂಡು ಸೋಲಿಸ್ಬೇಕು ಅಂತ ಅಂದುಕೊಂಡ್ರು ಭೀಮಸೇನ ಅನಾಯಾಸವಾಗಿ ಯುದ್ಧಕ್ಕೆ ಒಂದು ಕ್ರಮ ಅಂತ ಇದ್ರೆ ಅದು ಭೀಮಸೇನಲ್ಲಿ ನಡೀತಿತ್ತು ಭೀಮಸೇನೆ ಬಂದ್ರೆ ರಥವನ್ನು ಹೀಗೆ ತೆಗೆದೇ ಎಸ್ತ ಅದು ಒಳಗೆ ಹೋಗುವಾಗ ಒಂದ್ಸರ್ತಿ ವ್ಯೂಹವನ್ನ ಪ್ರವೇಶ ಮಾಡುವಾಗ ದ್ರೋಣಾಚಾರ್ಯ ಅಡ್ಡ ನಿಂತರು ಅಟ್ಟ ನಿಂತಾಗ ಭೀಮಸನ ನಮಸ್ಕಾರ ಮಾಡಿದ್ದ ನಿನ್ನ ನಮಸ್ಕಾರ ಎಲ್ಲ ಪಾಕಕ್ಕಿಡು ಅಂತ ಬೈದರು ಇಲ್ಲ ನೀವು ನನಗೆ ಗುರುಗಳು ಅದರಿಂದಾಗಿ ನೀವು ನಮಸ್ಕಾರ ಮಾಡಿ ನಾನು ನನ್ನ ಮುಂದಿನ ಕಾರ್ಯವನ್ನು ಮಾಡಲಿಕ್ಕೆ ಅನುಮತಿ ಕೊಡಬೇಕು ನೀನು ನನಗೆ ಯಾವತ್ತೂ ಶಿಷ್ಯ ಆಗಲಿಲ್ಲ ನಾನು ನಿನಗೆ ಗುರು ಅಲ್ಲ ಅದು ಹಿಂದೆ ಒಂದು ಘಟನೆ ನಡೆದಿತ್ತು ಹಾಗಾಗಿ ನಾನು ನನ್ನ ಶಿಷ್ಯ ಅಂತ ಸ್ವೀಕರಿಸಲಿಲ್ಲ ಅಂದರು ಆ ನೀವು ಡಿಕ್ಲೇರ್ ಮಾಡಿದ್ರೆ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ದು ಸೀದ ರಾತೇ ಜಯಸ್ತು ಒಂದ್ಸಲ ಅಲ್ಲ ಹದ್ನಾಲ್ಕು ಸಲ ಆದ್ರೆ ರಥ ಎಸೆದ್ರೆ ಅದ್ರಲ್ಲಿ ಏನು ಹಾರು ಹೋಗಲ್ಲ ಅದ್ರಲ್ಲಿ ಅವರು ಅಷ್ಟೇ ಚುರುಕಿರ್ತಾರೆ ರಥ ಬಿಟ್ಟು ಕೂಡ್ಲೆ ಕೆಳಕ್ಕೆ ಹಾರತಾರೆ ಇನ್ನೊಂದು ರಥ ಹಿಡಿಯಿರುತ್ತೆ ಅವ್ರಿಗೆ ಹಾಗೆ ಅಷ್ಟೂ ರಥವನ್ನ ಭೀಮಸೇನ ಒಂದೋ ಎರಡು ರಥ ತಗೊಳುದು ಅಪ್ಪಚ್ಚಿ ಮಾಡುದು ಅಷ್ಟೇ ಆನೆಗಳು ಬಂದ್ರೆ ಒಂದು ಆನೆ ಹಿಡಿದು ಉಳಿದ ಆನೆಗಳ ಮೇಲೆ ಎಸೆಯುದು ಅಯಮ್ಮೆ ದಕ್ಷಿಣ ಬಾಗು ಅವ್ನು ಯಾವತ್ತೂ ಕೂಡ ತೋಳೆ ನನಗೆ ಆಯುಧ ಹೊರತು ಬೇರೆ ಆಯುಧ ಆಯ್ದವೇ ಅಲ್ಲ ಅಂತ ಈ ರೀತಿ ದ್ರೋಣಾಚಾರ್ಯರ ಹತ್ರ ಅವರು ತಮ್ಮ ಸಾಮರ್ಥ್ಯವನ್ನು ತೋರಿಸಿದವರು ಅದು ಗುರುಕುಲದಲ್ಲಿ ಕಲಿಯುವಾಗ ಬೇರೆಯವರಿಗೆ ಪಾಠ ಆಗ್ತಾ ಇತ್ತು ಒಂದು ಪರೀಕ್ಷೆ ನಡೆಯಿತು ಒಂದು ಪಾಠ ಮುಗಿದ್ಮೇಲೆ ಒಂದು ಪರೀಕ್ಷೆ ನಡೆಯಿತು ಒಂದು ದೂರದ ಗುರಿ ಹಿಡಿದು ಎಲ್ಲರಿಗೂ ಏನ್ ಕಾಣ್ತಾ ಇದೆ ಅಂದ್ರೆ ಮೊದಲೇ ಅಲ್ಲೊಂದು ಮರದ ಹಕ್ಕಿಯನ್ನು ಫಿಕ್ಸ್ ಮಾಡಿರ್ತಾರೆ ಅದು ಎಲೆಗಳ ಮಧ್ಯದಲ್ಲಿ ಇರುತ್ತೆ ಅದನ್ನು ಚೂರು ಗುರಿ ಹಿಡಿದು ಶಿಷ್ಯರು ಹುಡುಕಿ ಹೊಡಿಬೇಕು ಕೆಲರಿಗೂ ತೋರಿಸ್ತಾ ಇದ್ರೆ ಕೆಲವರಿಗೆ ಮರ ಮಾತ್ರ ಕಾಣಿಸ್ತು ಇನ್ನೇನು ಕಾಣಿಸ್ಲೇ ಇಲ್ಲ ಇನ್ನು ಕೆಲವರಿಗೆ ಟೊಂಗೆ ಕಾಣಿಸ್ತು ಮತ್ತೇನು ಗೊತ್ತಾಗ್ಲಿಲ್ಲ ಮತ್ತೆ ಕೆಲವರು ಹೀಗೆ ಬೆಳೆದು ಬೆಳೆದು ಬೆಳೆದು ಬೆಳೆದು ಬನ್ನಿ ಗಿರಿಷ್ಣಿಗೆ ಹೇಳಿದ್ರೆ ಅವನಿಗೆ ಹಣ ಹಕ್ಕಿ ಕಾಣಿಸ್ತು ಆದ್ರೆ ಅದರ ಇನ್ನೂ ಸೂಕ್ಷ್ಮವಾದದ್ದು ಏನು ಕಾಣಿಸ್ಲಿಲ್ಲ ಅರ್ಜುನನಿಗೆ ಹೇಳಿದಾಗ ಹಕ್ಕಿ ಕಾಣಿಸ್ತಿದೆ ಹೂ ಅಂದ ಹಕ್ಕಿಯ ಮೋರೆ ಕಾಣಿಸ್ತಾ ಹೂ ಅಂದ ಮೋರೆಯಲ್ಲಿ ಕಣ್ಣು ಕಾಣಿಸ್ತಿಯ ಹೂ ಅಂದ ಕಣ್ಣಿನ ಮೇಲೆ ರೆಪ್ಪೆ ಕಾಣಿಸ್ತೀಯಾ ಹೂ ಅಂದ ರೆಕ್ಕೆಯಲ್ಲಿರುವ ರೋಮಗಳು ಕಾಣಿಸ್ತಿದೆ ಹೂ ಅಂದ ಆ ರೋಮದ ತುದೀಯ ಕೊನೆಯ ಭಾಗ ಕಾಣಿಸ್ತಾ ಇದೆ ಹೂ ಅಂದ ಆ ಹದಿನ ನೀರಿನ ಗುರಿಯನ್ನು ನೀನು ಲಕ್ಷೀಕರಿಸಿದ್ದಿ ಹೊಡಿ ಅಂತ ಹೇಳುವಾಗ ಪಕ್ಕದಲ್ಲಿ ಇನ್ನೊಂದು ಸ್ವರ ಬಂತು ಗುರುಗಳೇ ನಾನು ಬಿಟ್ಟೆ ಎಂದಿ ತಿರುಗಿ ನೋಡಿದ್ರೆ ಭೀಮಸೇನ ಏಯ್ ನಿನಗೆ ಯಾರು ಹೇಳಿದ್ದು ನಾ ನೀ ಅರ್ಜುನನಿಗೆ ಹೇಳ್ತಾ ನಿನಗೆ ಯಾರು ಹೇಳಿದ್ದು ಅಷ್ಟೇ ಕೇಳಿದ್ದು ನೆಕ್ಸ್ಟ್ ಸೆಕೆಂಡ್ ನೋಡುವಾಗ ಅವನಿಲ್ಲ ಅಲ್ಲಿ ನಿನಗೆಲ್ಲ ಹೇಳಿದ್ದು ಅರ್ಜುನನಿಗೆ ಹೇಳಿದ್ದು ಅಂತ ಹೇಳಿ ಮುಗಿಸುವಾಗ ಆ ಬಾಣ ಅಲ್ಲಿ ಹೋಗುವ ಮುಂಚೆ ಅದನ್ನು ಹಿಡಿದು ತಂದು ವಾಪಾಸ್ ತಗೋದು ಎಲ್ಲಿಗೆ ಬಿಡಬೇಕು ಗುರುಗಳೇ ಅಂತ ಕೇಳಿದ ದ್ರೋಣಾಚಾರ್ಯರಿಗೆ ತಲೆ ಬೇಕು ಬಾಣ ಯಾರಿಗ ಬೇಕು ಅಂದ್ರೆ ದೂರದಲ್ಲಿದ್ದವನನ್ನು ಹೊಡಿಲಿಕ್ಕೆ ಅಲ್ಲಿಗೆ ಹೋಗಿ ಆಗುದಿಲ್ಲ ಅದರಿಂದಾಗಿ ಬಾಣ ಬೇಕು ನೀನ್ ಬಾಣಕ್ಕಿಂತ ಮೊದಲೇ ಹೊಡೆದು ಬರುವ ಹೋಗಿದೆ ಈಗ ಬಾಣ ಪ್ರಯೋಗ ಆಯ್ತು ನಿನಗೆ ನಾನು ಪಾಠ ಮಾಡಲ್ಲ ಅಂದ್ರು ಅದಿತ್ತು ಒಂದು ಚಿಕ್ಕಂದಿನಲ್ಲಿದ್ದ ಅವನ ವರ್ತನೆ ಪಾಠ ಕೇಳಲಿಕ್ಕೆ ಬರ್ತಿರ್ಲಿಲ್ಲ ನೀವು ಹೋಗ್ತಾ ಇರ್ತಾನೆ ಇವ್ರೇನೋ ಪಾಠ ಹೇಳ್ಕೊಡ್ತಾ ಇದ್ರೆ ಅದು ಕಿವಿಕ್ ಅವನಿಗೆ ಬಂದಾಯ್ತು ನೇರ ಕೂತು ಪಾಠ ಕೇಳಿದ್ದು ತಿಲ್ವೇ ಇಲ್ಲ ಒಂದು ದಿವಸವು ಹಾಗಾಗಿ ದೀವಸೇನನ್ನು ತಾಕತ್ತು ಅಂತ ಅನ್ನೋದು ಒಂದು ಅಗಾಧವಾದ ಯುದ್ಧದ ಪ್ರಕ್ರಿಯೆ ಆಚಾರ್ಯರು ಕೂಡ ಹಾಗೇನೆ ಭೀಮದ್ರೋ ದ್ರೋಣ ಕರುಣಾದಿಗಳನ್ನು ಹೇಗೆ ಭೀಮಸೇನೆ ಅನಾಯಾಸವಾಗಿ ಪಕ್ಕಕ್ಕೆ ಸರಿಸಿ ಹೋದ್ನು ಹಾಗೆ ಧ್ರುವಾದಿಗಳ ದೊಡ್ಡ ರಾಶಿಯೇ ಆಚಾರ್ಯರ ಮೇಲೆ ಮುಗಿಬಿತ್ತು ಮುಗಿಬಿದ್ರು ನೀವು ಒಬ್ಬೊಬ್ರು ಸರಿಯಾಗಿ ಏನ್ ನಿಮ್ಮ ಜಿಜ್ಞಾಸೆ ಅಥವಾ ಆಕ್ಷೇಪ ಅಂತ ನನ್ನ ಹೇಳ್ತಾ ಬಂದ್ರೆ ಎಲ್ಲದಕ್ಕೂ ಉತ್ತರ ಇದೆ ಅಂತ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾ ಬಂದ್ರು ಇದು ಇಡೀ ಪಂಡತ ಮಂಡಳಿ ನಿಜವಾಗಿಯೂ ಕೂಡ ಈ ಪ್ರತಿಭೆ ಸರ್ವತೋಮುಖವಾದ ದೃಷ್ಟಿ ಅಷ್ಟೇ ಧೈರ್ಯ ಯಾಕೆಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ನಮ್ಗೆ ತಿಳಿಯದ ಸಂಗತಿಯಲ್ಲಿ ಒಬ್ಬರೇ ಆದಾಗ ಅಥವಾ ನಮ್ಮವ್ರು ಈ ಎರಡೇ ಮೂರೇ ಜನ ಇದ್ದಾಗ ಉಳಿದವರೆಲ್ಲ ಒಟ್ಟಿಗೆ ಯಾಕಂದ್ರೆ ಸ್ವಕ್ಷೇತ್ರ ಪ್ರಬಲ ಯಾವತ್ತು ಕೂಡ ಹೋಮ್ ಪಿಕ್ಚರ್ ಅನ್ನೋದು ತುಂಬಾ ಗಟ್ಟಿ ಆ ಪ್ಲೇಸ್ನವರಿಗೆ ಎದುರುಗಡೆ ಬಂದವನು ಕಂಗಾಲಾಗ್ತಾನೆ ಇಡೀ ಪೇಜ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಇವರು ಆರು ಜನ ಕೂತ್ಕೊಂಡು ಏನ್ ಆಟ ಆಡೋದು ಆದ್ರೆ ಅಂಥ ಜಾಗದಲ್ಲೂ ಆಚಾರ್ಯರು ಭೀಮನ ಹಾಗೇನೆ ತನ್ನ ನಿಜವರ್ತನೆಯನ್ನು ತೋರಿಸಿದ್ರು ಅನ್ನುವ ಹಾಗೆ ಆಚಾರ್ಯರು ತನ್ನ ಗೆಲುವನ್ನು ಸಂಪಾದಿಸಿದ್ರು ನಿರಂತರ ಭಗವಂತನ ನೆನಪು ಅವರ ಮನಸ್ಸಿನಲ್ಲಿ ಇದ್ದದ್ರಿಂದ ಒಂಥರ ಅವ್ರು ಹೋದಲ್ಲೆಲ್ಲ ಗಂಗೆಯ ಪ್ರವಾಹದ ಹಾಗೆ ಎಲ್ಲರಿಗೂ ಒಂದು ಪಾವಿತ್ರ್ಯ ಫೀಲ್ ಆಗ್ತಾ ಇತ್ತು ಇವ್ರ ಹತ್ರ ಇದ್ರೆ ನಮ್ಮ ಬದುಕು ಸಾರ್ಥಕ ಅಂತ ಜಯಸಿಂಹನ ಪ್ರಾರ್ಥನೆ ಮತ್ತೊಮ್ಮೆ ನೀವು ಇಲ್ಲಿಗೆ ಬರ್ಲೇಬೇಕು ಅಂತ ಕೇಳಿಕೊಂಡ ಆಗ ಸಹ್ಯ ಪ್ರಾಂತದಿಂದ ಸಹ್ಯ ಅಂದ್ರೆ ಇವತ್ತಿನ ಸಖ್ಯಾದ್ರಿ ಬೆಟ್ಟ ಅಲ್ಲಿಂದ ಕುಂಬಳೆ ಅಂತ ಕೇರಳದ ಆರಂಭದ ಭಾಗದಲ್ಲಿ ಒಂದು ಊರು ಸಿಗುತ್ತೆ ಆ ಕುಂಬಳೆಯ ಜಾಗಕ್ಕೆ ಹೋದು ಜಯ ಸಿಂಹ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಕೀರ್ತಿಯನ್ನು ಕೇಳಿದ್ದ ತುಂಬಾ ಅವರ ಮೇಲೆ ಅಭಿಮಾನ ಇತ್ತು ಕರೆದಾಗ ಆ ತ್ರಿವಿಕ್ರಮ ಪಂಡಿತರೇ ಸ್ವಾಗತ ಮಾಡಿ ಅವರ ಬಗ್ಗೆ ಹಾಡು ಹೇಳಿ ಅಂದ್ರೆ ಒಂದು ಸ್ವಾಗತಕ್ಕೆ ಹಾಡು ಹೇಳಿ ಒಂದು ಕೃತಿಯನ್ನ ರಚನೆ ಮಾಡಿದ್ರು ಯಾಕಂದ್ರೆ ಅವರು ಆಗ್ಲೇ ಆಚಾರ್ಯರ ಮಾತಿನಿಂದ ಸ್ವಲ್ಪ ಪ್ರಭಾವಿತರಾಗಿದ್ರು ಪ್ರಭಾವಿತರು ಅಂದ್ರೆ ನೇರ ಮಾತು ಕೇಳಿಲ್ಲ ಆದ್ರೆ ಮನೆಯಲ್ಲೇ ಒಬ್ರು ಶಂಕರ ಪಂಡಿತರು ಅವರು ಯಾವಾಗ್ಲೂ ಚರ್ಚೆ ಮಾಡ್ತಾ ಇದ್ರು ಇವತ್ತು ಆಚಾರ್ಯರ ಮಾತು ತುಂಬಾ ಚೆನ್ನಾಗಿತ್ತು ಅದನ್ನ ಇವತ್ತು ಹೀಗೆ ಬರ್ದಿಟ್ಕೊಂಡಿದ್ದೇವೆ ನಾವು ಅಂತ ಮಾತಾಡುವಾಗ ಅವರೆಲ್ಲ ವಿಶ್ರಾಂತಿ ತೆಗೆದುಕೊಂಡ ಮೇಲೆ ರಾತ್ರಿ ಹೋಗಿ ಆ ಕಟ್ಟು ತೆಗೆದು ಅದರ ಒಂದೊಂದೇ ಅಕ್ಷರಗಳನ್ನು ಓದಿ ಖುಷಿಪಟ್ಟು ನಿಮ್ಮ ಆಚಾರ್ಯರು ಅಂತ ನೇರ ಹೇಳಲಿಕ್ಕೆ ಅವರಿಗೆ ಮಾತುಕತೆ ಶುರುವಾಗಿಲ್ಲ ಇಂದು ಓದಿ ಇದೆಲ್ಲ ನನ್ನ ಪ್ರಶ್ನೆಗಳಿಗೆ ಉತ್ತರ ಅಂತ ಹೀಗೆ ಗೊತ್ತಾಗಿ ಸಂತೋಷವಾಯ್ತು ಹೀಗೆ ಭಗವಂತನ ಲೀಲೆಯನ್ನ ಆಚಾರ್ಯರು ರೀತಿಯಲ್ಲಿ ಬಹಳ ಚೆನ್ನಾಗಿದೆ ಅಂತ ಮನಸ್ಸಿನಲ್ಲಿ ಒಪ್ಪಿಕೊಂಡದ್ದು ಇವತ್ತು ಎದುರಿನಲ್ಲಿ ಅವರ ಜೊತೆಗೆ ವಾದ ಮಾಡುವ ಸುಮಾರು ಏಳೆಂಟು ದಿವಸಗಳ ಕಾಲ ಶಾಸ್ತ್ರಾರ್ಥ ಚರ್ಚೆ ನಡೆಯಿತು ಚರ್ಚೆ ನಡೆದ ಮೇಲೆ ತನ್ನೊಳಗಿದ್ದ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಪಡೆದು ತ್ರಿವಿಕ್ರಮ ಮಾಡಿದರು ಶರಣ ಅದು ನಿಮ್ಮಂತಹ ಜ್ಞಾನಿಗಳಿಗೆ ಶರಣ ಸೋಲು ನಮಗೆ ಗೆಲುವು ಇದ್ದ ಹಾಗೆ ಎಲ್ಲ ಕಡೆಯಲ್ಲಿ ನಾವು ಸೋತೆವೋ ಅಂತ ಬೇಸರ ಮಾಡಲಿಕ್ಕಿಲ್ಲ ಎಲ್ಲಿ ಒಳ್ಳೆ ಕಡೆಯಲ್ಲಿ ಸೋಲ್ತೇವೋ ಅದು ಗೆಲುವಿನ ಲೆಕ್ಕನೆ ಹಾಗಾಗಿ ಆಚಾರ್ಯರತ್ರ ನಿಮ್ಮ ಶಿಷ್ಯನಾಗಿದ್ದೇನೆ ಅಂತ ಒಪ್ಪಿಕೊಂಡು ಆಚಾರ್ಯರಿಗೂ ಬಹಳ ಇಷ್ಟ ಆ ವ್ಯಕ್ತಿಯನ್ನ ಕಂಡ್ರೆ ಯಾಕೆಂದ್ರೆ ತನ್ನ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡುವಂತ ಹೇಳುವಷ್ಟು ಪ್ರೀತಿಯನ್ನು ಸಂಪಾದಿಸಿದ್ರು ಮುಂದೆ ನೀವು ಇಲ್ಲಿ ತನಕ ರಚನೆ ಮಾಡಿದ್ರಿ ಆದ್ರೆ ಒಂದ್ ಸ್ವಲ್ಪ ತರ್ಕದ ಹಿನ್ನೆಲೆಯಲ್ಲಿ ಒಂದು ಶಾಸ್ತ್ರವನ್ನ ನೀವು ರಚನೆ ಮಾಡಿ ಕೊಡಬೇಕು ಅಂತ ವ್ಯಕ್ತ ತರ್ಕ ತಟಿಂಕುರು ಅಂತ ಅನುವ್ಯಾಖ್ಯಾನವನ್ನು ಬರೆಸಿದವರು ತ್ರಿವಿಕ್ರಮ ಪಂಡಿತರೇ ಹಾಗಾಗಿ ಅವರ ಇಬ್ಬರಲ್ಲಿ ಗುರು ಶಿಷ್ಯ ಭಾವ ಅತ್ಯಂತ ಆತ್ಮೀಯವಾದದ್ದಿತ್ತು ಆಚಾರ್ಯರು ಆ ಮನೆಯಲ್ಲಿ ಅಂದ್ರೆ ರಾಜನ ಆಸ್ಥಾನದಲ್ಲಿ ಇದ್ದು ಅನೇಕ ದಿನಗಳ ಕಾಲ ಇದ್ದದ್ದು ಇಲ್ಲಿ ನಾರಾಯಣ ಪಂಡಿತರು ಸ್ವಲ್ಪ ಹೆಚ್ಚು ಜೀವಂತ ಆಗ್ತಾರೆ ಇಲ್ಲಿಯ ಪೂಜೆಯ ವರ್ಣನೆ ಶಾಲ ಗ್ರಾಮಗಳನ್ನು ಅಮೃತದ ರಸ ಅಲ್ಲಿ ಕಾಣುವುದು ತುಳಸಿಯ ಮಂಜರಿಯನ್ನು ಹಾಕುವುದು ದೇವರಿಗೆ ತುಳಸಿಯ ಆ ಹೂ ಇದೆಯಲ್ಲ ಬಹಳ ಇಷ್ಟ ಶಾಸ್ತ್ರದಲ್ಲಿ ಆದ್ರೆ ನಮ್ಮಲ್ಲಿ ಅದರ ಬಳಕೆ ಸ್ವಲ್ಪ ಕಮ್ಮಿ ನಾವು ಬರೀ ಕುಡಿ ಮಾತ್ರ ತೆಗಿತೇವೆ ಅದು ತೆಗೆಯುವಾಗ್ಲೂ ತುಂಬಾ ಜಾಗ್ರತೆಯಿಂದ ತೆಗೆದಕ್ಕೆ ನೋಯಿಸ್ಬಾರದು ಒಂದು ಪ್ರಾರ್ಥನೆ ಮಾಡ್ಬೇಕು ಇನ್ನೊಂದು ಮೂರನೇ ತನದ ಕಡ್ಡಿ ಉಳಿಬಾರದು ಎರಡು ಎಲೆ ಇದ್ರೆ ಅದ್ರ ಕಡ್ಡಿಯ ಈ ಕೊನೆಯ ಭಾಗದ ತನಕ ತೆಗಿಬೇಕು ತೆಗೆದ್ರೆ ಅದು ಹೊಸ ಚಿಗುರು ಬರ್ಲಿಕ್ಕೆ ಅವಕಾಶ ಇರುತ್ತೆ ನಾವ್ ಯಾವಾಗ ಈ ಕಡ್ಡಿ ಮಧ್ಯದ ಉಳಿಸ್ತೇವೆ ಆಗ ಅದು ಸತ್ತು ಮೇಲೆ ನಿಮಗೆ ಹೊಸ ಚಿಗುರು ಬರುತ್ತೆ ಅಷ್ಟು ದಿವಸ ಅದಕ್ಕೆ ಸ್ಟ್ರೈನ್ ಆಗುತ್ತೆ ಗಿಡಕ್ಕೆ ಹಾಗಾಗಿ ಅದು ತೆಗೆಯುವುದಕ್ಕೊಂದು ಕ್ರಮ ಇದೆ ನಮಗೆ ಇವತ್ತು ಎಲ್ಲನೂ ಹೇಳ್ಕೊಡ್ಬೇಕು ಏಕ್ ಟು ಜೆಡ್ ಫಸ್ಟ್ ಇಂದ ಎಲ್ಲ ಓಂ ಸ್ವಸ್ತಿಯಿಂದ ಶುರು ಮಾಡ್ಬೇಕು ನಮ್ಮ ನಿತ್ಯ ಜೀವನದ ಕಥೆಗಳನ್ನ ಆಚಾರ್ಯರು ಮಂಜರಿಗಳನ್ನ ಅಂದ್ರೆ ಅದರಲ್ಲಿ ಹೂ ಬರುತ್ತಲ್ಲ ತುಂಬಾ ಬೆಳೆದು ಹೋದದ್ದಲ್ಲ ಅದ್ರಲ್ಲಿ ಒಂದು ಹೂ ಬರುತ್ತೆ ಸಣ್ಣ ಬಿಳಿಯಾದ ಚಿಕ್ಕ ಚಿಕ್ಕ ಚಿಕ್ಕ ಆ ಒಂದು ಈ ನೀವು ದೇವಸ್ಥಾನಗಳಲ್ಲೆಲ್ಲ ಆ ಒಂದು ರಥದ ಅಲಂಕಾರದ ದೀಪ ಇರುತ್ತೆ ಆರತಿ ಮಾಡುವಾಗ ಒಂದು ರಥದ ದೀಪ ಇರುತ್ತೆ ಹಾಗೆ ಕಾಣುವಂತ ಒಂದು ಮಂಜರಿ ಇರುತ್ತೆ ಆ ಮಂಜರಿ ಆಚಾರ್ಯರು ದೇವರಿಗೆ ಶಾಲಾ ಹಾಕಿದಾಗ ಅದು ಬಾರಿಯೇ ಇರಲಿಲ್ಲ ಹೊರಗೆ ಬಿಟ್ಟಿದ್ರು ಕೂಡ ಸಾಮಾನ್ಯವಾಗಿ ಶಾಲ ಮೇಲೆ ಇದ್ರೆ ಅದು ಬಾಡಲ್ಲ ಆದ್ರೆ ಪೂಜೆಗೆ ಅಂತ ಇರಿಸಿ ಹೊರಬವಾಗಿ ಇಟ್ಟಿದ್ರು ಕೂಡ ಅದು ಬಾಳದೆ ಅತ್ಯಂತ ದೇವತೆಗಳ ಪ್ರೀತಿಯನ್ನ ಆ ಪೂಜೆಯಿಂದ ಅವರು ಪಡೆದಿದ್ರು ಅನ್ನೋದು ಗೊತ್ತಾಗತ್ತೆ ಜೊತೆಗೆ ನಿತ್ಯ ಸಂಜೆ ಪ್ರವಚನ ಭಕ್ತರಿಗೆ ಆನಂದವೂ ಆನಂದ ಹಾ ಪೂಜೆ ನೋಡ್ಲಿಕ್ಕೆ ಸಿಕ್ತಿತ್ತು ಶಿಷ್ಯರೆಲ್ಲ ಸ್ವತಃ ಆಚಾರ್ಯದ ಕೈಗೆ ಅಭಿಷೇಕವಾಗುವಾಗ ದೇವತೆಗಳು ಅಲ್ಲಿ ತಾವೇ ಶಂಖದಲ್ಲಿ ನಿಂತು ಅಮೃತವನ್ನ ಆ ಶಾಲಗ್ರಾಮದ ಮೇಲೆ ಸುರಿಸಿದ್ದನ್ನು ನೋಡಿದ್ರಂತೆ ಅಂದ್ರೆ ಇದು ದೇವಲೋಕದ ಪೂಜೆಯ ಹಾಗೆ ಹೊರತು ಸಾಮಾನ್ಯ ನಮ್ಮ ನಿಮ್ಮ ಪೂಜೆ ಅಲ್ಲ ಅಂತ ಆ ಬೆಳಿಗ್ಗೆ ಬೇಗ ಹೇಳುವುದು ಶಾಲಗ್ರಾಮದ ತೀರ್ಥವನ್ನ ತಲೆಯಲ್ಲಿ ಧರಿಸುವುದು ಮಧ್ಯಾಹ್ನ ಮತ್ತೆ ನೀಯುವುದು ಗೋಪಿಚಂದನಗಳನ್ನ ಹಚ್ಚಿಕೊಂಡ ಮೇಲೆ ಅದು ಒಣಗಿದ್ಮೇಲೆ ತುಳಸಿಯ ಮಾಲೆಯನ್ನು ಹಾಕೊಳ್ಳುವುದು ಎಷ್ಟು ಡೀಟೇಲ್ ಇದೆ ಅಂದ್ರೆ ಆಶ್ಚರ್ಯ ಆಗುತ್ತೆ ಸಣ್ಣ ಸಣ್ಣ ಸಂಗತಿ ನಾವು ಇದನ್ನೆಲ್ಲ ಗಮನಿಸುವುದೇ ಇಲ್ಲ ಆದ್ರೆ ನಾರಾಯಣ ಪಂಡಿತರಿಗೆ ಒಂದು ಇಡೀ ವ್ಯಕ್ತಿ ಏನು ತಂತ್ರಗ್ರಂಥಗಳಲ್ಲಿ ಸದಾಚಾರ ಸ್ಮೃತಿಯಲ್ಲಿ ಕೊಟ್ನೋ ಆ ಇಡೀ ಅನುಷ್ಠಾನ ಅವರ ಜೀವನದಲ್ಲಿ ಇತ್ತು ಅಂತ ಆ ಅವರ ನಿತ್ಯದ ಪರಿಚಯವನ್ನು ಕೊಡುವ ಮೂಲಕದಲ್ಲಿ ಅದನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ ಪಂಚರಾತ್ರದಂತೆ ಭಗವಂತನಿಗೆ ಹೇಗೆ ಗಂಧೋಪಚಾರ ಸಕಲೋಪಚಾರಗಳನ್ನ ಮಾಡ್ಬೇಕು ಅನ್ನೋದನ್ನ ವಿವರಿಸಿದ್ರು ಗಂಧ ಚಂದನಗಳನ್ನ ಮೈ ಮೇಲೆ ಧರಿಸಿ ಪೂಜೆ ಪೂಜೆ ಆದ್ಮೇಲೆ ಹಚ್ಚಿಕೊಂಡು ದಿಕ್ಷೆ ಜನರೆಲ್ಲ ಬರುವವರಿಗೆ ಮಾತನಾಡಿಸ್ತಾ ಇದ್ರು ಅವರ ನಗುವಂತ ಕಂಡ್ರೆ ಸಾಕು ಅಂತ ಬರ್ತಾ ಕೆಲವರು ಮಾತಾಡ್ಲಿಕ್ಕೆ ಏನ್ ಇಲ್ಲ ಯಾಕಂದ್ರೆ ನಮ್ಗೆ ಅವ್ರ ಹತ್ರ ಚರ್ಚೆ ಮಾಡುದು ಅವ್ರೊಂದು ನಗೆ ಕೊಟ್ಟು ಆ ಮುಖದಿಂದ ಆ ಚೆನ್ನಾಗಿದ್ದೀರಾ ಅಂತ ಇಷ್ಟು ಕೇಳಿಸ್ಲಿಕ್ಕೋಸ್ಕರ ಎಷ್ಟೋ ದೂರದಿಂದ ಬರ್ತಿರ್ದಂತೆ ದಿನಾಚಾರ ನೋಡಿ ಹೋಗುದಷ್ಟೇ ನಮಗೆ ಎಷ್ಟು ತಿಳುವಳಿಕೆ ಸಿಗುತ್ತೋ ಗೊತ್ತಿಲ್ಲ ಆದ್ರೆ ಆ ನಗೆ ನಾವು ಪಾತ್ರರಾದವು ಅಂದ್ರೆ ನಮ್ಮ ಬದುಕು ಸಾರ್ಥಕ ಅಂತ ಹೀಗೆ ಜಿಜ್ಞಾಸು ಇನ್ನು ಕೆಲವರದ್ದು ಏನು ಅಂದ್ರೆ ತಲೆಯಲ್ಲಿ ದೊಡ್ಡ ಪ್ರಶ್ನೆ ಅಲ್ಲಿ ಬಂದು ಕೇಳುವಾಗ ಬಾಯಿ ತಡವರಿಸಿ ಬಿಡ್ತಿತ್ತು ಆದ್ರೆ ಆಚಾರ್ಯರು ನಕ್ಕು ಬಿಟ್ರೆ ಅವರಿಗೆ ಸಮಸ್ಯೆ ಪರಿಹಾರ ಆಗ್ತಿತ್ತು ಓಹ್ ಇಷ್ಟೇನ ಅಂತ ಅಂದ್ರೆ ಉತ್ತರವೇ ಕೊಡದೆ ಅವರ ಸಮಸ್ಯೆಯನ್ನ ಉತ್ ಜಿಜ್ಞಾಸೆಯನ್ನ ಅನೇಕ ತರದ ಘಟನೆಗಳನ್ನ ಅಲ್ಲಿ ಆ ಮೂಲಕ ಮಾತನಾಡಿಸಿದ್ದನ್ನ ನೆನಪಿಸಿಕೊಳ್ತಾರೆ ಇಂತಹ ಆಚಾರ್ಯರ ವಾದ ಆ ತ್ರಿವಿಕ್ರಿವಿಕ್ರಮ ಪಂಡಿತರಂತಹ ಒಂದು ವಿಶಿಷ್ಟ ವ್ಯಕ್ತಿಯನ್ನು ನಮಗೆ ಲೋಕದಲ್ಲಿ ಕೊಡುವಂತಾಯಿತು ಮುಂದೆ ಒಟ್ಟು ನಮ್ಗೆ ಇವತ್ತು ಗ್ರಂಥಗಳಲ್ಲಿ ಕೆಲವು ಸಂಖ್ಯೆಯ ಮಿತಿ ಇದೆ ಆದ್ರೆ ಆ ಪಂಡಿತರು ಅಲ್ಲಿ ಹೇಳುವಾಗ ಅನೇಕ ಗಾಥೆಗಳನ್ನು ರಚನೆ ಮಾಡಿದ್ರು ಅಂತಿದೆ ಇಲ್ಲಿ ಹೇಳುವಾಗ ಶತಗ್ರಂಥಕರ್ತ ನಾರಾಯಣ ಪಂಡಿತರ ಅಂದ್ರೆ ದಾಖಲೆ ಆಗಿರಲ್ಲ ಅಷ್ಟೇ ಗ್ರಂಥ ಅಂದ್ರೆ ಸ್ಮರಣಂ ಗ್ರಂಥ ಕೃತಿ ಅವರು ಕೊಟ್ಟದ್ದು ಅನೇಕ ಕೃತಿಗಳು ಅದರಲ್ಲಿ ದಾಖಲೆ ಆಗಿ ಉಳಿದದ್ದು ನಮಗೆ ಇವತ್ತೆಷ್ಟು ಸಿಕ್ಕಿದೆಯೋ ಅಷ್ಟು ಆದ್ರೆ ಬರೆದ ಅಥವಾ ಅವರು ಒರೆದ ಸಂಗತಿಗಳು ನೂರಾನು ಕೃತಿಗಳನ್ನ ಅವರು ಆಯಾ ಕಾಲದಲ್ಲಿ ಬೇಕಾದಾಗ ಯಾರ್ಯಾರು ಏನೇನು ಪ್ರಶ್ನೆ ಕೊಟ್ಟರು ಅದಕ್ಕೆ ಸಮಸ್ಯೆಯನ್ನು ಪರಿಹರಿಸುವ ನೆಟ್ಟಿನಲ್ಲೇ ಗ್ರಂಥಗಳನ್ನು ಕೊಟ್ಟಿದ್ದಾರೆ ಆ ನಂತರ ವಿರಕ್ತನಾಗಿ ಅವರ ತಮ್ಮ ವಿಷ್ಣು ತೀರ್ಥರು ಬಂದ್ರು ಅನ್ನುವ ಪ್ರಸಂಗ ಬರುತ್ತೆ ಅದು ತುಂಬಾ ವಿಸ್ತಾರವಾದ ಒಳ್ಳೆಯ ಅಣ್ಣ ತಮ್ಮಂದಿರ ಸಂಬಂಧವನ್ನದು ಹೇಳುತ್ತೆ ಹೀಗೆ ತ್ರಿವಿಕ್ರಮಂಡಿತರ ಜೊತೆಗಿನ ವಾದದ ಆ ಭಗವತ್ ಸರ್ವೋತ್ತಮತ್ವದ ಸಮರ್ಥನೆ ಒಂದು ರೀತಿಯಲ್ಲಿ ಒಂದು ಮುಂದೆ ಬರುವ ಆ ಸರ್ಗ ಒಂದು ಮಿನಿ ಸುಧಾ ಇದ್ದ ಹಾಗೆ ಸಕಲ ಶಾಸ್ತ್ರಗಳನ್ನು ವಿಚಾರ ಮಾಡಿ ಅದನ್ನು ಶ್ಲೋಕದಲ್ಲಿ ಸಂಗ್ರಹಿಸ್ಬೇಕಲ್ವ ಈ ವಾದವನ್ನ ಸಂಗ್ರಹಿಸುವುದು ಕಷ್ಟ ಕಥೆ ಏನು ಬೇಕಾದ್ರೆ ವಾದವನ್ನ ಕಥಾರೂಪವಾಗಿ ಶ್ಲೋಕರೂಪವಾಗಿ ಸಂ ಅದು ಚಿಕ್ಕ ವಾಕ್ಯದಲ್ಲಿ ಅಷ್ಟೂ ಸಂಗತಿಗಳನ್ನ ಸಂಗ್ರಹಿಸುವ ಒಂದು ವಿಶಿಷ್ಟ ಶೈಲಿ ಇದೆ ಅಲ್ವಾ ಬಹುಶಃ ಇದು ಬೇರೆ ಶಾಸ್ತ್ರಗಳಿಗೆಲ್ಲ ಒಂದು ರೀತಿ ಮಾದರಿ ಹೇಗೆ ಒಂದು ಸಂಗ್ರಹ ಮಾಡಬೇಕು ಅಂತ ಆ ಏಳೆಂಟು ದಿವಸದ ಸಂಗ್ರಹವನ್ನ ವಾದದ ಭಾಗಗಳನ್ನ ಸುಮಾರು ಒಂದು ಪದ್ಯಗಳಲ್ಲಿ ಸಂಗ್ರಹಿಸಿಡುವುದು ಅಂದ್ರೆ ಅದ್ಭುತ ಸಂಗತಿ ಅದು ಒಂದೇ ಮಾತು ಐದಾರು ಶಾಸ್ತ್ರಗಳ ವಿವೇಚನೆಯಾಗಿರುತ್ತೆ ನಿಮ್ಗೆ ಆ ಶಾಸ್ತ್ರದ ಹಿನ್ನೆಲೆ ಗೊತ್ತಿದ್ರೆ ಇದು ಅದಕ್ಕೂ ಹೊಪ್ಲೇ ಆಗುತ್ತೆ ಇನ್ನೊಂದಕ್ಕೂ ಒಪ್ಲೇ ಆಗುತ್ತೆ ಮತ್ತೊಂದಕ್ಕೊಪ್ಲೆ ಆಗುತ್ತೆ ಅಂತ ಅನ್ನೋ ರೀತಿಯಲ್ಲಿ ನಾರಾಯಣ ಪಂಡಿತರು ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಹೀಗೆ ಆಚಾರ್ಯರ ವಿಶಿಷ್ಟವಾದ ಸರ್ವಜ್ಞತ್ವದ ದರ್ಶನ ಅಲ್ಲಿರುವ ಪ್ರತಿಯೊಬ್ಬ ಸಾಮಾನ್ಯ ಭಕ್ತನಿಗೂ ಅರಿವಾಯಿತು ಅಂತ ನಿರೂಪಣೆ ಮಾಡುತ್ತಾರೆ ಹೀಗೆ ಶಿಷ್ಯತ್ವದ ದೀಕ್ಷೆಯನ್ನು ಪಡೆದ ತ್ರಿವಿಕ್ರಮ ಪಂಡಿತರು ಮತ್ತೆ ಇನ್ನೂ ಅವರ ಜಿಜ್ಞಾಸೆಗಳು ಶಾಸ್ತ್ರೀಯವಾಗಿ ಅಂದ್ರೆ ಮೊದಲು ಪೂರ್ವ ಪಕ್ಷಿಯಾಗಿ ಇದ್ರು ಆಮೇಲೆ ಶಾಸ್ತ್ರದ ಬರುವ ಸಹಜವಾದ ಜಿಜ್ಞಾಸೆಗಳು ವೇದಕ್ಕೆ ಹೀಗೆ ಹೇಳಿದ್ರೆ ಬೇರೆ ಕಡೆ ಬಂದ ವೇದಕ್ಕೆ ಏನ್ ಅರ್ಥ ಮಾಡ್ಬೇಕು ನಾವು ಆಗಲೂ ಆಚಾರ್ಯರು ಅದನ್ನ ಅತ್ಯಂತ ಸುಂದರವಾಗಿ ಎರಡರ್ಥ ಮೂರು ಅರ್ಥ ಅನ್ನೋದು ವೇದಕ್ಕೆ ಸಹಜ ಆ ಅರ್ಥ ಬಂದ ತಕ್ಷಣ ಹಿಂದಿನ ಅರ್ಥ ಅಲ್ಲ ಅಂತಲ್ಲ ಲೋಕದಲ್ಲಿ ಒಂದು ಶಬ್ದವನ್ನು ಒಂದು ಬಾರಿ ಒಂದರ್ಥದಲ್ಲಿ ಪ್ರಯೋಗಿಸಬಹುದು ಅನ್ನುವ ನಿಯಮವನ್ನು ಹೇಳ್ತೇವೋ ಅದನ್ನು ವೇದದಲ್ಲಿ ಹೇಳಿ ಬರುವುದಿಲ್ಲ ನಾವು ಅದಕ್ಕೆ ಇಲ್ಲ ಅಂದ್ರೆ ಶ್ಲೇಷ ಅಲಂಕಾರಕ್ಕೆ ಅರ್ಥವೇ ಇಲ್ಲ ಅಂತ ಆಗ್ತಿತ್ತು ಒಂದ್ ಒಂದೇ ಅರ್ಥ ಅಂತ ಗಟ್ಟಿನ ಕೂತು ಬಿಟ್ಟೆವು ಶ್ಲೇಷ ಅಲಂಕಾರ ಕರ್ತವೇ ಇಲ್ಲ ಶ್ಲೇಷ ಅಂದ್ರೆ ಒಂದೇ ಪದ ಎರಡರ್ಥದಲ್ಲಿ ಹೇಳುವ ಪ್ರಯೋಗ ಅದು ಯಾರೊಬ್ಬ ಲಾರಿಯಲ್ಲಿ ಹೋಗ್ತಾ ಇದ್ದಾಗ ಒಬ್ಬ ಈ ಕಡೆಯಿಂದ ಬಂದು ಕೇಳಿದೆ ಅಂತ ಆ ನನಗೆ ಆ ಊರಿನ ತನಕ ಹೋಗಬೇಕು ನಾನ್ ಬರಬಹುದಾ ಅಂತ ಇನ್ನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅಷ್ಟೊತ್ತಿಗೆ ಬಂದು ಹಾ ಗಾಡಿಯಲ್ಲಿ ಏನಿದೆ ಹೇಳು ಇಬ್ಬರಿಗೆ ಒಂದೇ ಉತ್ತರ ಕೊಟ್ಟ ಅಂತ ಹತ್ತಿ ಅಂತ ಗಾಡಿಯಲ್ಲಿ ಇರುವುದು ಹತ್ತಿ ಇವನಿಗೂ ಹತ್ತಿ ಅಂತ ಅಂದ್ರೆ ಇದು ಒಂದು ಶಬ್ದ ಇದ್ರಿಗೆ ಉತ್ತರವಾಯ್ತು ಅಂತ ಅನ್ನೋದನ್ನ ಸ್ವಾರಸ್ಯ ಇರುದೇ ಅದ್ರ ಎರಡು ಅರ್ಥದಿಂದ ನೀವು ಒಂದು ಶಬ್ದಕ್ ಒಂದೇ ಅರ್ಥ ಅಂತಂದ್ರೆ ಈ ಕತೆಗೆ ಈ ಸ್ವಾರಸ್ಯವಾದ ಒಂದು ಚುಟುಕಿಗೆ ನಾವು ಎಲ್ಲೂ ಖುಷಿ ಅಂತ ಆಗುತ್ತೆ ಹೀಗೆ ಆಚಾರ್ಯರ ಮಾತುಗಳ ಶೈಲಿಯನ್ನ ಅತ್ಯಂತ ಸುಂದರವಾಗಿ ನಿರೂಪಿಸಿದಂತಹ ಗುಣ ಅದು ತ್ರಿವಿಕ್ರ ಪಂಡಿತರದ್ದು ಇವತ್ತು ಸಾಮಾನ್ಯ ತ್ರಿವಿಕ್ರಮ ಪಂಡಿತರ ದಿನ ಅಂತ ನೆನಪು ಮಾಡಿಕೊಳ್ತಾರೆ ಅದು ರಥಸಪ್ತಮಿಯ ಜೊತೆಗೆ ಇವತ್ತು ಅಧೋಕ್ಷತೀರ್ಥರ ಅಂದ್ರೆ ಆಚಾರ್ಯರ ಶಿಷ್ಯರಲ್ಲಿ ಪೇಜಾವರ ಮೂಲ ಯತಿಗಳು ಅಧೋಕ್ಷತೀರ್ಥರು ಆಮೇಲೆ ಪರಿಮಾರ ಮಠದ ಮೂಲ ಯತಿಗಳು ಹೃಷಿಕೇಶ ತೀರ್ಥರು ಆ ರಾಮೇಶ್ವರದ ಸಮುದ್ರದ ತೀರದಲ್ಲಿ ದೇಹ ಅವ್ರು ಶರೀರದ ಮೂಲ ವೃಂದಾವನ ಇಲ್ಲ ಹಾಗೆ ಎಲ್ಲ ಯತಿಗಳು ಶರೀರ ಉಳಿಸುದು ಅಂತ ಇರ್ತಿರ್ಲಿಲ್ಲ ಜೈ ಗಂಗಾಮಾತ ಅಥವಾ ಯಾವುದೋ ನದಿಯಲ್ಲಿ ಅದು ಕೊಚ್ಕೊಂಡು ಹೋಗ್ಬೇಕು ಅಂತ ಉಳಿಸಿದ್ರೆ ಮತ್ತೆ ಅದನ್ ಕಟ್ಕೊಂಡು ಇನ್ನೇನ ಮಾಡ್ತಾರೆ ಅಂತ ಅವ್ರಿಗೆ ಭಯ ಇತ್ತು ಆಮೇಲೆ ಅದು ಒಂದು ಬೇಡ ಅದು ಅದು ಒಂದು ಶ್ರದ್ಧಾ ಕೇಂದ್ರವಾಗಿ ಉಳಿಯುತ್ತೆ ಅಂತ ನಂತರ ಅದನ್ನು ಉಳಿಸ್ಕೊಂಡು ಬಂದು ಆದ್ರೆ ಮೂಲದಲ್ಲಿ ಮೂಲ ಯತಿಗಳು ಅಂತ ಈ ಉಡುಪಿಯ ಮಠದ ಎಂಟು ಪರಂಪರೆಯ ವ್ಯಕ್ತಿಗಳದ್ದು ಯಾರದ್ದು ನೇರವಾಗಿ ಸಿಗುವುದಿಲ್ಲ ಅದು ಐದಾರು ತಲೆಮಾರು ಹಾಗೆ ಇದೆ ಐದಾರು ಆದ್ಮೇಲೆ ಎಲ್ಲ ಕಡೆದೂ ಸಿಗುತ್ತೆ ಅದಕ್ಕಿಂತ ಪೂರ್ವದ ಮೂಲದ ಯಾವ ವ್ಯಕ್ತಿಗಳು ಕೂಡ ಯಾಕಂದ್ರೆ ಅವರು ಒಂದು ಊರಲ್ಲೇ ಇರ್ತಿರ್ಲಿಲ್ಲಲ್ಲ ಸಂಚಾರಿಗಳಲ್ವ ಯಾವುದೋ ಊರಲ್ಲಿ ಹೋದಾಗ ನದಿ ತೀರದಲ್ಲಿ ದೇಹ ತ್ಯಾಗ ಮಾಡಿದ್ರೆ ನದಿಯನ್ನ ಕೊಚ್ಕೊಂಡು ಹೋಗ್ತಿತ್ತು ಹಾಗೆ ಆಚಾರ್ಯರ ಶಿಷ್ಯರಲ್ಲಿ ಇಬ್ಬರು ಅಧೋಕ್ಷದ ತೀರ್ಥರು ಮತ್ತು ಹೃಷಿಕೇಶ ತೀರ್ಥರು ಪರಿಮಾರ ಮೂಲಯತಿಗಳು ಮತ್ತು ನಾರಾಯಣ ಪಂಡಿತರ ದಿನ ಅಂತ ನೆನಪಿಸಿಕೊಳ್ಳುವಂತಹ ಒಂದು ವಿಶಿಷ್ಟ ದಿನದಲ್ಲಿ ಇವತ್ತಿನ ಈ ಮಧ್ವ ವಿಜಯದ ಸಮರ್ಪಣೆಯನ್ನು ಇವತ್ತಿನ ಸಮರ್ಪಣೆ ಇನ್ನೂ ಎರಡು ದಿವಸ ಇದೆ ನಾಳೆ ನಾಳಿದ್ದು ನಿಮ್ಗೆ ಕೇಳ್ತೀರಿ ನಾನು ಇವತ್ತಿಗೆ ಈ ಚಿಂತನೆಯನ್ನ ಮುಗಿಸ್ತಾ ಇದ್ದೇನೆ ಆಡಿದ ಮಾತುಗಳಲ್ಲಿ ಗುಣ ಇದ್ರೆ ಅದು ಗುರುಗಳ ಅನುಗ್ರಹ दोषय आत्मापोत्थ अंत चिंतन माडवा शक्ति निरंतर भगवंत करुणी सरी यस्ते कथा सेवका सदार चलभक्ति सजीवनो न पर कथित तज्जीवनमे स्कम सम ಹನುಮಂತ ದೇವರು ಏನ್ ಬೇಕು ಅಂತ ಕೇಳಿದಾಗ ರಾಮಚಂದ್ರನ ಹತ್ರ ನಿನ್ನ ಕಥೆಯನ್ನು ಎಲ್ಲರಿಗಿಂತ ಹೆಚ್ಚು ಹೇಳುವ ಶಕ್ತಿ ನನಗೆ ಕೊಡು ಅಂತ ಕೇಳಿದ್ರಂತೆ ಅದು ನಮ್ಮ ಪ್ರಾರ್ಥನೆ ಯಥಾಶಕ್ತಿ ನಮ್ಗೆಷ್ಟು ಯೋಗ್ಯತೆ ಇದು ಅಂತಹದ್ದಕ್ಕೆ ಆ ಕಥೆ ಹೇಳುವ ಭಗವಂತನ ಗುಣಗಾನ ಮಾಡುವ ಸಜ್ಜನರಲ್ಲಿ ಆ ಸದ್ಗೀಜವನ್ನು ಬಿತ್ತುವ ತಾಕತ್ತನ್ನು ಗುರುಗಳ ಮೂಲಕ ಒದಗಿ ಬರಲಿ ಅಂತ ಪ್ರಾರ್ಥಿಸಿ ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದ ಹೇತವ್ಯಾಸಾಭಿನ್ನ ಹೇಗ್ರೀವಾಭಿನ್ನ ಗೋಪಾಲಕೃಷ್ಣನಲ್ಲಿ ಸಮರ್ಪಿಸಿ ಶ್ರೀಕೃಷ್ಣ